ೀಲಾರಿ ಅಭಿಮಾನ ಹರಿಗಂ ಆ ಕುರುಕ್ಷೇತ್ರದು ಅಂತ್ಯು ಮಾಡುದ ಸುಯೋ ಗಮಕ ಬಂಧುಗಳಿಗೆಲ್ಲ ನಮಸ್ಕಾರ ಪಂಪ ಭಾರತದ ದಶಮ ಆಶ್ವಾಸದ ಕಾವ್ಯ ಭಾಗಕ್ಕೆ ಇಂದು ನಾವು ಪ್ರವೇಶ ಮಾಡುತ್ತಿದ್ದೇವೆ ವಿಶೇಷವೆಂದರೆ ನವರಾತ್ರಿಯ ಉತ್ಸವವೂ ಕೂಡ ಪ್ರಾರಂಭವಾಗಿದ್ದು ಅಸುರ ಶಕ್ತಿಯ ದಮನದೊಂದಿಗೆ ದೈವೀಶಕ್ತಿಯ ಮಹತ್ವವನ್ನು ಅರಿಯುವಂತಹ ಸಂದರ್ಭ ಇದಾಗಿದೆ ಪಂಪ ಭಾರತದ ಈ ಸರಣಿ ಕಾರ್ಯಕ್ರಮದಲ್ಲೂ ಕಾಕತಾಳೀಯವೆಂಬಂತೆ ಸದ್ಗುಣ ಮತ್ತು ದುರ್ಗುಣಗಳ ಮುಖಾಮುಖಿಯಾಗಿ ಕೌರವರು ಮತ್ತು ಪಾಂಡವರು ಯುದ್ದ ಭೂಮಿಯಲ್ಲಿ ಪರಸ್ಪರ ಎದುರಾಗಿದ್ದಾರೆ ತನ್ಮೂಲಕ ಧರ್ಮಕ್ಷೇತ್ರೇ ಕುರುಕ್ಷೇತ್ರ ಎಂಬ ಧರ್ಮ ನಿರ್ಣಯಕ್ಕೆ ಸಜ್ಜಾಗಿದ್ದಾರೆ ಈಗಾಗಲೇ ಪೂರ್ವದ ಒಂಬತ್ತನೆಯ ಆಶ್ವಾಸದಲ್ಲಿ ಶ್ರೀ ಕೃಷ್ಣ ಸಂಧಾನ ಮುರಿದು ಕರ್ಣಭೇದನ ನಡೆದು ಯುದ್ಧಕ್ಕೆ ಪರಸ್ಪರ ಸನ್ನದ್ದರಾಗಿ ಉತ್ಸಾಹಭರಿತರಾಗಿ ಇರುವಾಗ ಪಾಂಡವರ ಸೈನ್ಯ ಕುರುಕ್ಷೇತ್ರದಲ್ಲಿ ಬೀಡುಬಿಟ್ಟಿದೆ ಈ ವಿಚಾರವನ್ನ ದುರ್ಯೋಧನನಿಗೆ ಚಾರರು ಬಂದು ಸುದ್ದಿಯನ್ನ ಮುಟ್ಟಿಸಿದ್ದಾರೆ ಆದ ಕುರುಕ್ಷೇತ್ರದೊಳವೊಂದಿರೇ ನಮ್ಮೊಳ್ ಕಡಂಗಿ ಮಿಗೆ ಸೈತಿರಿಯಲ್ಕೆ ಆನು ಬಂದಿದ್ದರೇ ದಾಯಿಗಟನಮನ್ ಧನಶ್ರೀಗೆ ಒಡೆಯನೂ ಅಭಿಮಾನಧನನೂ ಆದ ಅರ್ಜುನ ಈಗಾಗಲೇ ಕುರುಕ್ಷೇತ್ರದಲ್ಲಿ ವಿಳಂಬ ಮಾಡದೆ ಪಾಳೆಯ ಹೂಡಿರುವ ವಿಚಾರವನ್ನ ದುರ್ಯೋಧನನಿಗೆ ಚಾರರು ಸುದ್ದಿ ಮುಟ್ಟಿಸಿದ್ದಾಗಿದೆ ಇದನ್ನು ತಿಳಿದಂತಹ ಅವನಿಪನಾದ ಸುಯೋಧನ ತನ್ನ ಆಪ್ತ ಪರಿವಾರದೊಂದಿಗೆ ಚರ್ಚೆಗೆ ಮುಂದಾಗಿದ್ದಾನೆ ಗುರು ದ್ರೋಣಾಚಾರ್ಯರನ್ನ ಗುರುಸುತನಾದ ಅಶ್ವತ್ಥಾಮನನ್ನ ಶಕುನಿ ಕೃಪಾ ಅಂಗರಾಜ ಕರ್ಣ ಇವರನ್ನೆಲ್ಲ ಸೇರಿಸಿಕೊಂಡು ಈ ರೀತಿಯಾಗಿ ನುಡಿತಾನೆ ಏನು ವಿಚಾರ ನಡೆದಿದೆ ಕೇಳಿದ್ದೀರಾ ಪಾಂಡು ಸೂತರು ಕೋಪದಲ್ಲಿ ಮಾಡಿರುವಂತಹ ಮಹಾಸಂಕಲ್ಪದ ಚಲ ಬಲ ಕಲಿತನದ ಪ್ರಮಾಣ ಇವೆಲ್ಲವೂ ಕೂಡ ಬಹಳವಾಗಿದೆ ಎಂಬುದಾಗಿ ಹೇಳ್ತಾ ಕೆಲವು ಮಾತುಗಳನ್ನು ಹೇಳ್ತಾನೆ ಕುರುಕ್ಷೇತ್ರದಲ್ಲಿ ಈಗಾಗಲೇ ಪಾಂಡವರು ಬೀಡುಬಿಟ್ಟು ತಮ್ಮ ಸಾಮರ್ಥ್ಯವನ್ನ ನಮ್ಮ ಮೇಲೆ ಪ್ರದರ್ಶಿಸಲು ಅತಿ ಉತ್ಸಾಹದಿಂದ ಇದ್ದಾರೆ ನಮ್ಮ ಮೇಲೆ ಯುದ್ಧ ಮಾಡಲಿಕ್ಕೆ ಬಹಳ ಆತುರಿತಾ ಇದ್ದಾರೆ ಹಾಗಾಗಿ ನಮ್ಮೊಡನೆ ತೋರಿಸ ತೋರಿಸಬಯಸುತ್ತಿದ್ದಾರೆ ಎಂಬ ಮಾತುಗಳನ್ನ ದುರ್ಯೋಧನ ಹೇಳುತ್ತಿದ್ದಾನೆ ಒಂದು ಕುರುಕ್ಷೇತ್ರದೊಳ್ ಅಳವೊಂದಿರೆ ಅಂದರೆ ಸಾಮರ್ಥ್ಯವೊಂದಿರೆ ಸಾಮರ್ಥ್ಯದಿಂದ ಬಂದಿದ್ದಾರೆ ನಮ್ಮೊಳ್ ಕಡಂಗಿಮಿಗೆ ಅಂದರೆ ಮಿಗಿಲಾದ ಉತ್ಸಾಹವನ್ನು ತಳ್ತಿರಿಯಲ್ಕೆಂದು ಬಹಳ ವಿಶೇಷವಾದ ಪದವನ್ನ ಇಲ್ಲಿ ಸಹಜವಾಗಿ ಪಂಪ ಬಳಸುತ್ತಾನೆ ತಾಗಿ ಯುದ್ಧ ಮಾಡುವುದಕ್ಕೋಸ್ಕರವಾಗಿ ಅಂದ್ರೆ ನಮ್ಮ ಮೇಲೆ ಹಗೆಯನ್ನ ತೀರಿಸಿಕೊಳ್ಬೇಕು ಹಾಗಾಗಿ ನೇರ ನೇರ ಯುದ್ಧವನ್ನ ಮಾಡಲಿಕ್ಕೆ ಸಿದ್ಧರಾಗಿ ಬಂದಿದ್ದಾರೆ ಇವರು ಇದೇನ್ ದಾಯಿಗತನ ಮನ್ ಈ ಮಾತನ್ನ ದುರ್ಯೋಧನ ಹೇಳ್ತಾ ಇದ್ದಾರೆ ದಯಾದಿತನದ ಮತ್ಸರವನ್ನ ದಯಾದಿತನವನ್ನ ನಮ್ಮ ಬಳಿ ತೋರಿಸ್ತಾ ಇದ್ದಾರಲ್ವಾ ಇದೇನು ದಾಯಾದಿತನವನ್ನು ಪಾಂಡವರು ನಮಗೆ ತೋರಿಸ್ತಾ ಇದ್ದಾರೆ ಅಂದರೆ ಹುಟ್ಟುತ್ತಾ ಅಣ್ಣ ತಮ್ಮಂದಿರು ಬೆಳೆಯುತ್ತಾ ದಾಯಾದಿಗಳು ಎಂಬುದಾಗಿ ಹೇಗೆ ಲೋಕ ಗಾದೆಯ ನುಡಿ ಇದೆಯೋ ಅದಕ್ಕನ್ವರ್ಥವಾಗಿ ಪಾಂಡವರು ವರ್ತಿಸ್ತಾ ಇದ್ದಾರಲ್ವೇ ಎಂಬುದಾಗಿ ದುರ್ಯೋಧನ ಪಾಂಡವರ ಮೇಲೆ ಆಕ್ಷೇಪಣೆಯೊಂದಿಗೆ ತನ್ನ ಮಾತುಗಳನ್ನ ತನ್ನವರೊಂದಿಗೆ ಹಂಚಿಕೊಳ್ತಾ ಇದ್ದಾನೆ ಛೆಲದೋಳ್ ದುರ್ಯೋಧನಂ ಎಂಬಂತೆ ಪಂಪನ ಉಕ್ತಿಯನ್ನ ಸ್ಮರಿಸಿ ನಾವು ಹೇಳುವುದಾದರೆ ಇಡೀ ಯುದ್ದಕ್ಕೆ ಕಾರಣನಾದವನೇ ಸುಯೋಧನ ತನ್ನ ಹತ ಮತ್ತು ತನ್ನ ಉದ್ದೇಶದ ಈಡೇರಿಕೆಗಾಗಿಯೇ ಕುರುಕ್ಷೇತ್ರಕ್ಕೆ ಕಾರಣನಾದ ದುರ್ಯೋಧನ ಈಗ ಪಾಂಡವರ ಮೇಲೆ ಈ ತಪ್ಪನ್ನು ಹೊರಿಸುವ ಪ್ರಯತ್ನ ಮಾಡ್ತಾ ಇದ್ದಾನೆ ಅಷ್ಟೇ ಅಲ್ಲ ಪಾಂಡವರ ಸೈನ್ಯದ ಬಗ್ಗೆಯೂ ಕೂಡ ಈ ರೀತಿಯಾಗಿ ಹೇಳ್ತಾ ಇದ್ದಾನಂತೆ ಅವರ ಸೈನ್ಯವನ್ನ ಮೂದಲಿಸುತ್ತ ಹೀಯಾಳಿಸುತ್ತಾ ಈ ರೀತಿಯಾಗಿ ಹೇಳ್ತಾ ಇದ್ದಾನೆ ತನ್ನ ಮನೋಗತದ ಭಾವವನ್ನು ಡಿವಳ್ಳಂಗಳ ಆಬಲಕ್ಕೆ ದಲೆ ದೃಷ್ಟಜುನಂಬಳೆಯೋ ಆ ಪಡೆಯೊಳ್ ಗಂಡನ ಆಮಲಂ ದೃಪದನ ಪೇರೊಕ್ಷ ಮನಂಗಂ ಅಂತಬಲೇ ಆದಲೇ ನರಿರೇ ಧರ್ಮಜ್ಞನಾಧರ್ಮಲಂಗಳ ಏಂ ನಾಯಕರ್ ಒಳ್ಳಿಧರ್ ನೆರೆದರೋ ಕಾದಲ್ ಕಲ್ ಕೈಮತ್ಸೈನ್ಯದ ಏಂ ನಾಯಕರ್ ಒಳ್ಳಿದರ್ ನೆರೆದರೋ ಎಂಬುದ ಆ ಮಾತಂ ಮನದೇಗೊಂಡಂತೆ ಅನಿಬರುಮಂ ವಿಸರ್ಜಿಸಿ ನಿಶಾಸಮಯದೊಳ್ ಪತ್ತೆಂಟು ಕೈದೀವಿಗೆಗಳ ಬೆಳಗಿನೊಳಂ ಕಟಿಪಯ ಪರಿಜನ ಪರಿಯೂತನಾಗಿ ರಾಜರಾಜಂ ಸಿಂಧುಜನ ಅರಮನೆಗೆ ಬಂದು ವಾಹನದಿಂದಂ ಇಳಿದು ಕುರುಪಿತಾಮಹಂಗೆಯರಗೆ ಪೊಡೆವಡೋದು ಪರಸಿಮಂಚದೊಳೇರಲ್ ಕರೆದೊಡೆ ಒಳ್ಳೆ ಮಹಾಪ್ರಸಾದಂ ಇಂತಿರ್ಪೆನೆಂದು ಮಣಿಮಯ ಹೇಮಾಸನದೊಳ್ದ್ದ ನಮ್ಮ ನೋಡಿ ಕಜ್ಜಂ ಪುಟ್ಟಿದೊಡೆ ಎಮಗೆ ಬಳಿ ಎಟ್ಟದೆ ಈ ಪೊಳ್ತು ಇದಾವುದು ಮನವಾಂಜೆಯೆಂದೊಡೆ ಸುಯೋಧನಿ ಪಡೆವಳ್ಳಂ ಗಡಂ ಆಬಲ ಕೆದಲೆ ದುಷ್ಟದ್ಯುಮ್ನನೆಂಬ ಒಳ್ಳೆಯು ನೋಡಿ ದುರ್ಯೋಧನನ ಈ ಮಾತಿನ ರೀತಿ ಹೇಗಿದೆ ಪಡೆವಳ್ಳಂ ಪದಶಃ ಅರ್ಥವನ್ನ ಗಮನಿಸೋದಾದ್ರೆ ಸೇನಾಪತಿಯಾಗಿದ್ದಾನಂತೆ ದೃಷ್ಟದ್ಯುಮ್ನ ಅದನ್ನ ದುರ್ಯೋಧನ ಹೇಳ್ತಾ ಇದ್ದಾನೆ ಪಡೆವಳ್ಳ ಹೌದು ಸೇನಾಧಿಪತಿಯಾಗಿದ್ದಾನೆ ಅಲ್ಲವೇ ಆ ಬಲಕ್ಕೆ ಅಂದರೆ ಪಾಂಡವರ ಸೈನ್ಯಕ್ಕೆ ನಿಶ್ಚಯೌದು ಹೌದು ನಿಶ್ಚಯ ಅದು ಯಾರು ದೃಷ್ಟದ್ಯುಮ್ನನೆಂಬ ಒಳ್ಳೆಯು ಇಲ್ಲಿ ಒಳ್ಳೆಯು ಅಂತಂದ್ರೆ ಒಳ್ಳೆಯವನು ಇದರ ಅರ್ಥ ನೀರು ಹಾವು ಎಂಬುದಾಗಿ ಹಾಗಾಗಿ ನೀರ ಹಾವಿನಂತೆ ಆ ದೃಷ್ಟದ್ಯುಮ್ನೇ ಆ ಪಾಂಡವರ ಸೈನ್ಯಕ್ಕೆ ಸೇನಾನಾಯಕನಾಗಿದ್ದಾನೆ ಹಾಗೆ ಮುಂದೆ ಹೇಳ್ತಾನೆ ಆ ಪಡೆಯೊಳ್ ಗಂಡನು ಆ ಮೊಲಂ ದೃಪದನು ನೋಡಿ ಹೇಗಿದೆ ಆ ಮಾತು ಆ ಪಡೆಯಲ್ಲಿ ಶೂರನೆನಿಸಿಕೊಂಡವನು ದೃಪದ ಮಹಾರಾಜ ಅಲ್ವೇ ಅವನೊಂದು ಮೊಲ ಮೊಲದಂತೆ ಅವನು ದೃಪದ ಏನು ಮಹಾಪರಾಕ್ರಮಿ ಅಂತ ಅಲ್ಲ ಅವನೊಂದು ನಮಗೆ ಮೊಲಕ್ಕೆ ಸಮಾನ ಎಂಬುದಾಗಿ ದೃಪದನ್ನ ಹಾಗೆ ಮುಂದೆ ಪೇರೊಟ್ಟೆಯ ಆ ಮತ್ಸ್ಯನು ಗಡಂ ಪೇರೊಟ್ಟೆಯ ಅಂದ್ರೆ ಹಿರಿದಾದ ಒಂಟೆ ಅಂತ ಅದುವೆ ವಿರಾಟ ರಾಜ ಆ ಮತ್ಸ್ಯ ರಾಜ ಇದ್ದಾನಲ್ಲ ವಿರಾಟ ಅವನೊಂದು ಒಂಟೆ ಇನ್ನು ಅಂತು ಆ ಬಲಕ್ಕೆ ಆಳ್ದನ್ ಏನರೀ ರೇ ಧರ್ಮಜ್ಞನ್ ಆ ಧರ್ಮಜನ್ ಗಡಮೇನ್ ಆ ಮಾತುಗಳಿದೆ ನೋಡಿ ಎಷ್ಟು ಸಹಜವಾಗಿ ಮತ್ತು ಹಿಯಾಳಿಸುತ್ತ ಮೂದಲಿಸುತ್ತ ಅವರೆಲ್ಲರೂ ಕೂಡ ಸಾಮಾನ್ಯರು ಮತ್ತೆ ಅಂತ ಮಹಾತ್ಮರಾದಂತಹ ಪರಾಕ್ರಮಿಗಳಲ್ಲ ಅವರು ಅನ್ನೋದನ್ನ ದುರ್ಯೋಧನ ಇಲ್ಲಿ ಹೇಳ್ತಾ ಇದ್ದಾನೆ ಇನ್ನು ಧರ್ಮದ ಗೊಡ್ಡಾಗಿರುವಂತಹ ಧರ್ಮಜನ ಕುಮಾರವ್ಯಾಸ ಬಳಸುವ ರೀತಿಯಲ್ಲಿ ಧರ್ಮ ಕ್ಷಮೆಯನ್ನೇ ಸದಾ ತನ್ನಲ್ಲಿ ಧರಿಸಿಕೊಂಡಿರುವಂತಹ ಆ ಧರ್ಮದ ಗೊಡ್ಡು ಧರ್ಮ ಜನ ಶಕ್ತಿ ಸಾಮರ್ಥ್ಯ ಯಾರಿಗೆ ತಾನೆ ತಿಳಿಯದು ಅನ್ನುವ ಮಾತುಗಳನ್ನ ಇಲ್ಲಿ ಸುಯೋಧನ ಹೇಳ್ತಾ ಇದ್ದಾನೆ ಪಂಪ ಭಾರತದ ಈ ಪದ್ಯ ಭಾಗದಲ್ಲಿ ಮತ್ತೇಹವಿಕ್ರೀಡಿತ ವೃತ್ತದ ಮೂಲಕ ಕವಿ ದುರ್ಯೋಧನ ಮೂಲಕ ತನ್ನ ಪ್ರತಿಸೈನ್ಯದ ಶೂರರನ್ನ ತನ್ನವರ ಜನರಲ್ಲಿ ಜನರ ಜೊತೆಯಲ್ಲಿ ಹಿಯಾಳಿಸುವ ಬಗೆಯ ಒಂದು ಸಹಜವಾದಂತಹ ಒಂದು ಪ್ರಕ್ರಿಯೆಯನ್ನ ಇಲ್ಲಿ ಈ ಪದ್ಯದ ಮೂಲಕ ದಾಖಲಿಸ್ತಾ ಒಂದು ವಿಶೇಷವಾಗಿದೆ ಮತ್ತೆ ಹಾಗೆ ಮುಂದುವರಿಸುತ್ತಾನೆ ಮಾತುಗಳನ್ನ ಹೇಳ್ತಾನೆ ಏನ್ ನಾಯಕರೊಳ್ಳಿದರ್ ನೆರೆದರೋ ಕಾದಲ್ಕೆ ಮತ್ ಸೈನ್ಯದ ಅನ್ನುವಂತಹ ಮಾತುಗಳನ್ನು ಅಂದ್ರೆ ಈ ನಾಯಕರು ಎಲ್ಲ ಒಟ್ಟಿಗೆ ಸೇರಿರ್ತಾರೆ ಅಲ್ವೇ ಇವರೆಲ್ಲ ಸೇರಿ ಯುದ್ಧವನ್ನ ಮಾಡ್ತಾರಲ್ವೇ ಇಂತಹ ನಾಯಕರ ಜೊತೆಯಲ್ಲಿ ಯುದ್ಧ ಮಾಡುವಂತದ್ದು ಏನ್ ಮಹಾ ದೊಡ್ಡ ವಿಚಾರ ಎಂಬುದಾಗಿ ಲಘುವಾಗಿ ಮಾತನಾಡ್ತಾ ಇದ್ದಾನೆ ತಿರಸ್ಕರಿಸಿ ಮಾತನಾಡ್ತಾ ಇದ್ದಾನೆ ಆಗ ಇದನ್ನ ಗುರು ದ್ರೋಣಾಚಾರ್ಯರು ಈ ಮಾತುಗಳನ್ನ ಸ್ವಲ್ಪ ತಡೆ ಹಿಡಿಯುವ ರೀತಿಯಲ್ಲಿ ಸುಯೋಧನಿಗೆ ಎಚ್ಚರಿಕೆಯನ್ನ ಮತ್ತು ಮುಂದೆ ಮಾಡಬೇಕಾದಂತಹ ಕಾರ್ಯದ ಬಗ್ಗೆ ತಿಳಿವಳಿಕೆಯನ್ನ ಕೊಡ್ತಾರೆ ಅಷ್ಟೇ ಅಲ್ಲ ಈಗಾಗಲೇ ಸುಯೋಧನ ಮಾತನಾಡಿಬಿಟ್ಟಿದ್ದಾನೆ ಈ ಕುರುಕ್ಷೇತ್ರದ ಯುದ್ದಕ್ಕೆ ಕಾರಣರಾದವರೇ ಪಾಂಡವರು ಅಂತ ಹೇಳಿದ್ದಾರೆ ಹಾಗಾಗಿ ಅದನ್ನ ಸೂಕ್ಷ್ಮವಾಗಿ ಹೇಳುತ್ತ ಇದ್ದಾನೆ ಸುಯೋಧನ ಈ ಕುರುಕ್ಷೇತ್ರ ಯುದ್ಧ ಭೂಮಿಯಾಗಲಿ ಎಂದು ಅಪೇಕ್ಷಿಸಿದ್ದು ನೀನೇ ಅಲ್ಲವೇ ನಿನ್ನ ಮಾತಿನಂತೆ ಅವರು ರಣರಂಗಕ್ಕೆ ಆಗಮಿಸಿದ್ದಾರೆ ಅವರ ಭುಜಬಲ ಚತುರಂಗ ಬಲ ಮಿತ್ರರಾಜರ ಬಲ ಇವೆಲ್ಲವೂ ಕೂಡ ಬಹಳವಾಗಿದೆ ಎಲ್ಲಕ್ಕಿಂತ ಹೆಚ್ಚಾಗಿ ಪಾಂಡವರು ಸಂಪನ್ನರು ಅನ್ನುವುದಕ್ಕಿಂತ ದೈವ ಸಂಪನ್ನರು ಹಾಗಾಗಿ ಈತನದ ಹುಚ್ಚುತನದ ಮಾತು ಬೇಡ ಎಂಬುದಾಗಿ ಕಿವಿಮಾತನ್ನು ಹೇಳಿ ಗಾಂಗೆಯರನ್ನ ಅಂದರೆ ಅಜ್ಜನಾದಂತಹ ಭೀಷ್ಮಾಚಾರ್ಯರನ್ನ ನೋಡಬೇಕು ಅವರೊಂದಿಗೆ ನೀನು ಮಾತನಾಡಬೇಕು ಮತ್ತು ಅವರ ಆಶೀರ್ವಾದವನ್ನು ತೆಗೆದುಕೊಳ್ಳಬೇಕು ಅನ್ನುವಂತಹ ಉಚಿತವಾದ ಮಾತುಗಳನ್ನು ದ್ರೋಣಾಚಾರ್ಯರು ಹೇಳುತ್ತಾರೆ ಆಗ ಆ ಗಾಂಗೇಯರನ್ನ ಭೇಟಿ ಮಾಡಲಿಕ್ಕೋಸ್ಕರವಾಗಿ ಮತ್ತು ಅವರಿಂದ ಮುಂದಿನ ಎಲ್ಲ ಯುದ್ಧೋತ್ಸಾಹದ ಕಾರ್ಯವು ವ್ಯವಸ್ಥಿತವಾಗಿ ನಡೆಯಬೇಕು ಮತ್ತು ಸೈನ್ಯದ ಮುಂದಾಳುತನವನ್ನು ಅವರು ವಹಿಸಬೇಕು ಅಂತ ಹೇಳಿ ಆಲೋಚನೆಯನ್ನ ಮಾಡಿ ದ್ರೋಣರ ಮಾತು ಉಚಿತವಾದದ್ದು ಎಂಬುದನ್ನು ಮನಸ್ಸಿನಲ್ಲಿ ಒಪ್ಪಿಕೊಂಡು ರಾತ್ರಿಯ ಸಮಯದಲ್ಲಿ ತನ್ನ ಆತ್ಮೀಯ ಜನರೊಂದಿಗೆ ಪರಿಜನರೊಂದಿಗೆ ಭೀಷ್ಮನ ಅರಮನೆಗೆ ಸುಯೋಧನ ಬರ್ತಾನೆ ರತ್ನಖಚಿತವಾದ ಹೇಮಾಸನದಲ್ಲಿ ಕುಳಿತುಕೊಳ್ಳುತ್ತಾನೆ ರಾತ್ರಿಯ ಈ ಸಮಯದಲ್ಲಿ ಬಂದದ್ದನ್ನ ಗಮನಿಸಿ ಗೃಹ ಯಾವುದು ಹೇಳು ಎಂಬುದಾಗಿ ಕೇಳಿದಾಗ ದುರ್ಯೋಧನ ಭೀಷ್ಮಾಚಾರ್ಯರಿಗೆ ಈ ರೀತಿಯಾಗಿ ಹೇಳ್ತಾ ಇದ್ದಾನೆ ಪ್ರಾರಂಭದಲ್ಲಿ ಅವರನ್ನು ಅತ್ಯಂತ ಭಕ್ತಿಯಿಂದ ನಮಿಸಿ ಮಂಚದ ಮೇಲೆ ಕುಳಿತುಕೊಳ್ಳಿಕ್ಕೆ ಹೇಳಿದಾಗ ಆತ ದುರ್ಯೋಧನ ಇಷ್ಟಪಡದೆ ಒಂದು ರಕ್ತ ಸಿಂಹಾಸನದಲ್ಲಿ ಕುಳಿತುಕೊಳ್ಳುತ್ತಾನೆ ಅಲ್ಲಿಯೂ ಕೂಡ ತನ್ನ ಪ್ರಭು ತ್ವದ ಹಿರಿಮೆಯನ್ನ ದುರ್ಯೋಧನಿ ಅಂದರೆ ಕಾಣಿಸುತ್ತಾನೆ ಕಾಣಿಸಿ ಆದರೆ ವಿನಯವಂತಿಕೆಯನ್ನ ಭೀಷ್ಮಾಚಾರ್ಯರಲ್ಲಿ ತೋರಿಸುತ್ತಾ ತನ್ನ ಮಾತುಗಳನ್ನು ಈ ರೀತಿಯಾಗಿ ಹೇಳ್ತಾ ಇದ್ದಾನೆ ಭೀಷ್ಮಾಚಾರ್ಯರನ್ನ ಅಪ್ರತಿಮರು ಅನ್ನುವುದನ್ನ ತನ್ನ ಮಾತುಗಳಲ್ಲಿ ಈ ರೀತಿಯಾಗಿ ಹೇಳುತ್ತಾನೆ ಕೇಳೋಣ ಪರಮಗ ಅಂತರ ಆದುಗೋ ನಿಮಗುರವೈರಿಗಂತರ ಅಂತೆ ನಿಮ್ಮ ಅರ್ಗದರಸುಧರ ಪುಣರ್ಗು ಅದೋ ಎಂದು ನುಡಿದ ತನ್ನ ಮೊಮ್ಮನ ನಯದ ವಿನಯದ ನುಡಿಗಳಿಗೆ ಕರುಣಿಸಿ ಕುರು ವೃದ್ಧ ನಿಂತೆಂದ ಅಜ್ಜನಾದ ಭೀಷ್ಮಾಚಾರ್ಯರ ಬಳಿ ಬಂದ ಸುಯೋಧನನು ಈ ರೀತಿಯಾಗಿ ಪ್ರಾರ್ಥಿಸಿಕೊಳ್ಳುತ್ತಿದ್ದಾನೆ ಕೇವಲ ಪ್ರಾರ್ಥನೆಯನ್ನು ಮಾಡೋದಷ್ಟೇ ಅಲ್ಲ ಭೀಷ್ಮಾಚಾರ್ಯರ ಸಾಹಸದ ಗುಣವನ್ನು ಕೂಡ ಕೊಂಡಾಡ್ತಾ ಇದ್ದಾನೆ ಪ್ರಸ್ತುತ ಈ ಕಂದ ಪದ್ಯದ ಮೂಲಕ ಅವರನ್ನ ಮತ್ತು ಅವರ ಸಾಧನೆಯನ್ನ ಸ್ಮರಿಸಿ ಅವರಿಗೊಂದು ನಮಿಸಿ ಮುಂದೇನು ಮಾಡಬೇಕು ಅನ್ನುವುದನ್ನ ಅವರ ಅಣತಿಯಂತೆ ಸಿದ್ಧನಾಗಬೇಕು ಯುದ್ದೋತ್ಸಾಹದಲ್ಲಿ ತೊಡಗಬೇಕು ಅನ್ನೋದಕ್ಕೆ ಬಂದಿದ್ದಾನೆ ಹಾಗಾಗಿ ಹೇಳ್ತಾ ಇದ್ದಾನೆ ಕರಿಗಂ ಪರಮಾಣುಗಂ ಅಂತರಂ ಆವುದೋ ನಿಮಗಂ ಅಸುರವೈರಿಗಂ ಅನ್ನುವಂಥ ಮಾತು ನೋಡಿ ಎಷ್ಟು ವಿಶೇಷ ಇದೆ ಅಂದ್ರೆ ಈ ಮಾತುಗಳಲ್ಲಿ ದುರ್ಯೋಧನನ ಒಂದು ವಿನಮ್ರ ಭಾವ ಮತ್ತು ಹಾಗೆ ಭೀಷ್ಮಾಚಾರ್ಯರನ್ನ ಹೊಗಳುತ್ತ ನೀವು ನನ್ನನ್ನು ಕೈ ಬಿಡೋದಿಲ್ಲ ಅನ್ನುವುದನ್ನು ಕೂಡ ಬಹಳ ಚಾಕಚಕ್ಯತೆಯಿಂದ ದುರ್ಯೋಧನ ಹೇಳ್ತಾ ಇದ್ದಾನೆ ಭೀಷ್ಮಾಚಾರ್ಯರ ಬಳಿ ಏಕೆಂದ್ರೆ ಇಲ್ಲಿ ಕೊಡುವ ಹೋಲಿಕೆ ಅಷ್ಟೇ ಮುಖ್ಯವಾಗಿದೆ ಕರಿಗಂ ಪರಮಾಣುಗಂ ಕರಿಗ ಎಂದರೆ ಕರಿ ಆನೆ ಹಾಗಾಗಿ ಕರಿಗಂ ಪರಮಾಣುಗಂ ಆನೆಗೂ ಅಣುವಿಗೂ ಹೇಗೆ ಅಂತರಂ ಅಂದ್ರೆ ಸಂಬಂಧವೋ ಆವುದೋ ಅಂದ್ರೆ ಯಾವ ರೀತಿ ಇದೆಯೋ ನಿಮಗಂ ಅಸುರವೈರಿಗಂ ನಿಮಗೂ ಮತ್ತು ಆ ಕೃಷ್ಣನಿಗೂ ಕೂಡ ಏನಂತರಂ ಏನು ಸಂಬಂಧ ಅಂದ್ರೆ ಅರ್ಥ ನಾವಿಲ್ಲಿ ಅರ್ಥ ಮಾಡಿಕೊಳ್ಬೇಕಾಗಿದೆ ಆನೆಗೂ ಅಣುವಿಗೂ ವ್ಯತ್ಯಾಸವಿರುವಂತೆ ನಿಮಗೂ ಮತ್ತು ಆ ಅಸುರ ವೈರಿಗೂ ಅಷ್ಟೇ ವ್ಯತ್ಯಾಸ ಬೇರೆ ಇನ್ಯಾವ ವ್ಯತ್ಯಾಸವೂ ಇಲ್ಲ ನಿಮ್ಮ ಸಾಮರ್ಥ್ಯ ಆನೆಯಂತೆ ಆ ಅಸುರ ವೈರಿಯಾದಂತ ಕೃಷ್ಣ ಇದ್ದಾನಲ್ಲ ಅವನ ಸಾಮರ್ಥ್ಯ ಅಣುವಿನಂತೆ ಅಲ್ಪವಾದದ್ದು ಹೀಗಿರುವಾಗ ನಮಗಿನ್ಯಾವ ಯೋಚನೆ ಅಲ್ಲವೇ ಅನ್ನುವಂಥ ಮಾತುಗಳನ್ನು ಹೇಳುವಂತ ಸನ್ನಿವೇಶ ಇಲ್ಲಿ ಮತ್ತೊಂದನ್ನು ನಾವು ಸೂಕ್ಷ್ಮವಾಗಿ ಗಮನಿಸಬಹುದು ಶಕ್ತಿ ಸಾಮರ್ಥ್ಯದ ವಿಚಾರ ಬಂದಾಗ ಭೀಷ್ಮರು ಮಹಾನ್ ಸಾಧಕರೇ ಶ್ರೇಷ್ಠ ಬಿಲ್ಲೋಜರೆ ಎರಡು ಮಾತಿಲ್ಲ ಆದರೆ ಕೃಷ್ಣನನ್ನ ಅಣು ಕೃಷ್ಣ ಅಣುವೆ ಹಾಗಾಗಿಯೇ ಅಲ್ಲವೇ ಅಣುರೇಣು ತೃಣಕಾಷ್ಟ ಪರಿಪೂರ್ಣ ಗೋವಿಂದ ಎಂಬುದಾಗಿ ನಾವು ಕರೆಯುವಂಥದ್ದು ಅಂದರೆ ಆ ರೀತಿಯಾಗಿ ಅಣುವು ಹೌದು ಮಹತ್ತು ಮಹತ್ವ ಅವನೇ ಅನ್ನುವಂಥದ್ದು ಮತ್ತೊಂದು ಸೂಕ್ಷ್ಮವಾದ ವಿಚಾರ ಆದರೆ ಇಲ್ಲಿ ದುರ್ಯೋಧನ ಕರಿತಾ ಇರುವಂಥದ್ದು ಅವರೊಂದು ಅಣುವಿಗೆ ಸಮಾನ ಕೃಷ್ಣ ಹೀಗಿರುವಾಗ ನೀವು ಆನೆಯಂತೆ ಎಲ್ಲಿಯ ಪರಸ್ಪರ ಹೋಲಿಕೆ ಎಷ್ಟೊಂದು ವ್ಯತ್ಯಾಸ ಹೀಗಿರುವಾಗ ನಿಮ್ಮ ಪರಾಕ್ರಮ ಅತ್ಯಂತ ದೊಡ್ಡದು ಅಷ್ಟೇ ಅಲ್ಲ ಈ ಹಿಂದೆ ವೀರಾಗ್ರಣಿ ಪರಶುರಾಮರನ್ನ ಆ ಮಾತನ್ನ ಹೇಳ್ತಾರೆ ನೋಡಿ ಅಗ್ಗದ ಪರಶುಧರಂ ಪೊಣರ್ದು ತಾನಂದದೇನಾಡಂ ಅನ್ನುವಂತ ಮಾತಿದೆಯಲ್ಲ ಇಲ್ಲಿ ಅಗ್ಗದ ಪರಶುರಾಮನನ್ನ ಅಂದ್ರೆ ಶ್ರೇಷ್ಠರಾದಂತಹ ಪರಶುರಾಮನನ್ನ ವೀರಾಗ್ರಣಿಯಾದಂತಹ ಪರಶುರಾಮರನ್ನ ಸೋಲಿಸಿದವರು ನೀವಲ್ಲವೇ ಅಂತ ಶೂರರಲ್ವೇ ಪರಾಕ್ರಮಿಗಳಲ್ವೆ ನೀವು ಅಂತ ಹೇಳ್ತಾ ಅವರ ಪರಾಕ್ರಮದ ಬಗ್ಗೆ ಒಂದಿಷ್ಟು ವಿಶೇಷವಾದ ನುಡಿಗಳನ್ನು ಹೇಳ್ತಾನೆ ದುರ್ಯೋಧನ ಅಷ್ಟೇ ಅಲ್ಲ ಪಾಂಡವರು ಸಮರಕ್ಕೆ ಬೆಂಕಿ ಹಚ್ಚಿದ್ದಾರೆ ನಾನು ಆ ಕೃಷ್ಣನನ್ನ ಹಿಂದೆಯೇ ಕಟ್ಟಿ ಹಾಕೋಣ ಅಂದಾಗ ನೀವದನ್ನ ಬಿಡಿಸಿದ್ರಿ ಕೃಷ್ಣನಿಗೆ ತಮ್ಮನ್ನು ಅರ್ಪಿಸಿಕೊಂಡೇ ಪಾಂಡವರು ಅವನ ಆಸರೆಯನ್ನ ಪಡೆದಿದ್ದಾರೆ ಆದರೆ ನಾನು ಮಾತ್ರ ನಿಮ್ಮ ಸೇವಾವೃತ್ತಿಯಿಂದ ನಿಮ್ಮ ದಾಸನಾಗಿ ನಿಮ್ಮ ಅಡಿಗಳನ್ನು ಹಿಡಿದಿದ್ದೇನೆ ನಿಮ್ಮನ್ನ ನಾನು ಬಹಳವಾಗಿ ನಂಬಿದ್ದೇನೆ ಹಾಗಾಗಿ ನೀವೇ ನನಗೆ ಆಶ್ರಯವನ್ನು ನೀಡಬೇಕು ಅಂತ ಹೇಳಿ ಪ್ರಾರ್ಥಿಸಿಕೊಳ್ತಾ ಇದ್ದಾನೆ ದುರ್ಯೋಧನ ಈತನ ಮಾತುಗಳು ಮತ್ತು ಈತನ ನಡೆಗಳನ್ನ ಕಂಡ ಭೀಷ್ಮಾಚಾರ್ಯರು ರಣರಂಗದಲ್ಲಿ ಜಯಲಕ್ಷ್ಮಿ ನಿನಗೆ ಒಲಿಯುವಂತಾಗಲಿ ಅನ್ನುವಂತಹ ಆಶಯವನ್ನ ನೀವು ನನಗೆ ಕೊಡಬೇಕು ಅಂತ ಹೇಳಿ ಪ್ರಾರ್ಥಿಸಿಕೊಂಡಾಗ ಮೊಮ್ಮಗನ ನಯವಿನಯದ ನುಡಿಗಳನ್ನ ಕೇಳಿ ಕುರುಕುಲ ರುದ್ಧನಾದ ಭೀಷ್ಮಾಚಾರ್ಯರು ಈ ರೀತಿಯಾಗಿ ಹೇಳುತ್ತಿದ್ದಾರೆ ತಿಳಿಹೇಳುತ್ತಿದ್ದಾರೆ ಮತ್ತು ಅವನ ಮನೋಇಚ್ಛೆಗೆ ಸಹಜವಾದ ಪ್ರತಿಕ್ರಿಯೆಯನ್ನ ಈ ರೀತಿಯಾಗಿ ನೀಡುತ್ತಿದ್ದಾರೆ ಧೃತರಾಷ್ಟ್ರ ನುಡಿದಾರ್ತನೇ ಹರಿಭರಂಗೈರರ್ತನೆ ನೀ ಪೃಥಾ ಸುತರಂ ನೋಯಿಸಲಾಗದೆಂದು ನುಡಿರೇನಾ ಆರ್ತಿ ಮೇ ನಿನ್ನ ವರಂಟುತನ ಕೈಗರಿವಾಯಿತು ಅದಪ್ಪಡೆ ಮಹಾಭಾರಾವತಾರಂ ರಣೋದ್ಯತನಾಗೋ ಎಂಬುದಲ್ ಎಮ್ಮ ಅನ್ಯರವೊಲ್ ಏನ್ ಪ್ರಾರ್ಥಿಸಲ್ವೇಳ್ ಎಂಬುದು ಮಹಾಪ್ರಸಾದಂ ಎಂದು ದುರ್ಯೋಧನ ಅಂತರ್ಗತ ಕುರುಕುಲದ ಏಳಿಗೆಗಾಗಿಯೇ ತಮ್ಮ ಸರ್ವಸ್ವವನ್ನು ಅರ್ಪಿಸಿಕೊಂಡಂತಹ ವಯೋವೃದ್ಧರು ಜ್ಞಾನ ವೃದ್ಧರು ಆದ ಭೀಷ್ಮಾಚಾರ್ಯರು ದುರ್ಯೋಧನನನ್ನ ಕುರಿತು ಈ ಮಾತುಗಳನ್ನು ಆಡ್ತಾ ಇದ್ದಾರೆ ಆತನಿಗೆ ತನ್ನ ಬೆಂಬಲವನ್ನು ಸೂಚಿಸುವುದರ ಜೊತೆಗೆ ತಮ್ಮ ಮನೋಗತ ನುಡಿಗಳನ್ನು ಕೂಡ ಹೇಳುತ್ತಿದ್ದಾರೆ ಧೃತರಾಷ್ಟ್ರಂ ನುಡಿದಾರ್ಥನೆ ಹರಿ ಭರಂಗೈದಾರ್ಥನೆ ನೀನ್ ಪೃಥಾಸುತರಂ ನೋಯಿಸಲಾಗದೆಂದು ಅನ್ನುವಂಥ ಮಾತು ನಿನ್ನ ತಂದೆ ಧೃತರಾಷ್ಟ್ರನ ಮಾತು ಅಪ್ರಯೋಜನವಾಗಿ ಹೋಗಿತು ಪ್ರಯೋಜನವಾಗಲಿಲ್ಲ ಕೃಷ್ಣನು ಅಬ್ಬರಿಸಿದ ಅದರಿಂದಲೂ ಕೂಡ ಏನು ಸಾಧ್ಯವಾಗಲಿಲ್ಲ ಅಂದರೆ ಕೃಷ್ಣನ ಅಬ್ಬರಿಸಿದ ಬಗೆಯೂ ಕೂಡ ನೀನು ಅರ್ಥ ಮಾಡಿಕೊಳ್ಳಲಿಲ್ಲ ಇನ್ನು ನೀನು ಕುಂತಿ ಮಕ್ಕಳಿಗೆ ನೋವು ತರಬೇಡ ಎಂದೆವು ಹೋಗಲಿ ಅದನ್ನಾದರೂ ಕೇಳಿದೀಯಾ ಅದು ವ್ಯರ್ಥವಾಯಿತು ಮಾಡಿದ ಪ್ರಯತ್ನವೆಲ್ಲ ನಿನಗೆ ಅಪತ್ಯವಾಗಿ ಹೋಯಿತು ನಿನಗ್ಯಾವುದೂ ಕೂಡ ಸರಿ ಕಾಣಿಸಲಿಲ್ಲ ನಿನ್ನ ಒರಟುತನ ನಿನ್ನ ಕೈ ಮೀರಿತು ಬಹುಶಃ ಭೀಷ್ಮಾಚಾರ್ಯರಲ್ಲದೆ ಬೇರಾರು ಕೂಡ ಈ ಮಾತುಗಳನ್ನು ದುರ್ಯೋಧನನಿಗೆ ಹೇಳಲಿಕ್ಕೆ ಸಾಧ್ಯವಿಲ್ಲವೇನು ಅಂತಹ ವಿವೇಚನೆಯ ಎಚ್ಚರಿಕೆಯ ಮತ್ತು ಅವನಿಂದಾಗಿರುವಂತಹ ತಪ್ಪುಗಳನ್ನ ಸೂಕ್ಷ್ಮವಾಗಿ ತಿ ಹೇಳುವ ಕೆಲಸವನ್ನ ಭೀಷ್ಮಾಚಾರ್ಯರು ಇಲ್ಲಿ ಮಾಡ್ತಾ ಇದ್ದಾರೆ ಹಾಗಾಗಿ ಆ ಮಾತುಗಳನ್ನ ಹೇಳ್ತಾ ಇರುವಂತದ್ದು ನೋಡಿ ಹೀಗದನ್ನ ಕವಿಯು ಕೂಡ ಪದಗಳ ಮೂಲಕ ದಾಖಲಿಸ್ತಾನೆ ನಿನ್ನೊರಂಟುತನಂ ಕೈಗಳಿವಾಯಿತು ದಪ್ಪುಡೆ ಕೈಗಳಿವಾಯಿತು ದಪ್ಪೊಡೆ ಅನ್ನುವಂಥ ಮಾತು ಅಂದ್ರೆ ನಿನ್ನ ಈ ಒರಟುತನವೇ ನಿನ್ನ ಕೈ ಹೋಯಿತು ಅದು ನಿನ್ನ ನಿಯಂತ್ರಣಕ್ಕೆ ಸಿಗಲಿಲ್ಲ ಆದರೆ ಭೂಮಿ ಭಾರವನ್ನ ಇಳಿಸುವಂತಹ ಈ ಯುದ್ದಕ್ಕೆ ಸಿದ್ಧನಾಗು ಎಂದು ನಮಗೆ ನೀನೀಗ ಹೇಳುತ್ತಾ ಇದೀಯ ಇದು ಏನು ಸಾಮಾನ್ಯವಾದ ಕೆಲಸ ಅಲ್ಲ ಮಹಾಭಾರಾವತಾರಂ ರಣತನಾಗೆಂಬುದು ಅನ್ನುವಂಥ ಮಾತು ಈ ಭೂಮಿಯ ಭಾರವನ್ನ ಇಳಿಸುವಂತ ಕೆಲಸ ಆಗಬೇಕು ಅದು ಯುದ್ಧದಿಂದ ಮಾತ್ರ ಸಾಧ್ಯ ಹಾಗಾಗಿ ಆ ಯುದ್ಧದಿಂದ ಸಾಧ್ಯವಾಗುವಂತಹ ಅಂದ್ರೆ ಸಮಗ್ರವಾಗಿ ಮತ್ತು ಪರಿಣಾಮಕಾರಿಯಾಗಿ ಪ್ರಕೃತಿ ವಿಕೋಪವಾದಾಗಲೂ ಕೂಡ ಅನೇಕ ಬಾರಿ ಈ ಭೂಭಾರ ಇಳಿಯತ್ತೆ ಆದರೆ ಯುದ್ಧದ ಮೂಲಕ ಮಾಡುವಂತಹ ಕೆಲಸ ಇದೆಯಲ್ಲ ಅದು ಬಹಳ ದೊಡ್ಡ ಪ್ರಮಾಣದಲ್ಲಿ ಆಗುವಂಥದ್ದು ಹಾಗಾಗಿ ಈ ಭೂಮಿಯ ಭಾರವನ್ನ ಇಳಿಸುವಂತ ಈ ಯುದ್ಧಕ್ಕೆ ಸಿದ್ಧನಾಗು ಎಂದು ನಮಗೆ ಹೇಳ್ತಿರುವೆ ಸುಯೋಧನ ಯಾಕಪ್ಪ ನಾವು ಅನ್ಯರಲ್ಲ ನಾವು ಬೇರೆಯವರಲ್ಲ ನೀನಿದೇಡಿಕೊಳ್ಳಬಾರದು ಇದು ನಮ್ಮ ಕರ್ತವ್ಯ ಆ ಮಾತುಗಳು ನೋಡಿ ನಾವು ಅನ್ಯರಲ್ಲಪ್ಪಾ ನೀನ್ ಪ್ರಾರ್ಥಿಸಲ್ವ ನೀನ್ ಪ್ರಾರ್ಥಿಸಲ್ ಹೇಳುವುದೇ ನೀನೇನಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡ್ತಾ ಇದೀಯಾ ಅದರ ಅವಶ್ಯಕತೆ ಇಲ್ಲ ಇದು ನಮ್ಮ ಕರ್ತವ್ಯ ಎಂದು ಹೇಳಲು ಇದನ್ನ ಕೇಳಿದಂತಹ ಸಂತೋಷಗೊಂಡು ತನ್ನ ಮೂಲ ಇಚ್ಛೆಗೆ ಅನುಗುಣವಾಗಿ ಅದಕ್ಕೆ ಪ್ರತಿಯಾಗಿ ಮಾತುಗಳೊಂದಿಗೆ ಸದಾ ನಿನ್ನೊಂದಿಗೆ ಇರ್ತೇನೆ ನಿನ್ನ ವಿಜಯಕ್ಕಾಗಿ ನಾನು ಹೋರಾಟವನ್ನು ಮಾಡ್ತೇನೆ ಎಂದಂತ ಭೀಷ್ಮಾಚಾರ್ಯರ ಮಾತುಗಳನ್ನ ಕೇಳಿ ಮುಂದಿನ ಯುದ್ಧದ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳುವ ಬಗೆಯನ್ನ ತಿಳಿದುಕೊಂಡು ಮುಂದೆ ಅವರಿಗೆ ಸೇನಾ ಪಟ್ಟವನ್ನ ಕಟ್ಟಲಿಕ್ಕೆ ಸಿದ್ಧವನ್ನ ಮಾಡಿಕೊಂಡು ಮಹಾಪ್ರಸಾದ ಎಂದು ದುರ್ಯೋಧನ ಸಮಾಧಾನದಿಂದ ದುರ್ಯೋಧನ ಏನೋ ಭೀಷ್ಮಾಚಾರ್ಯರಿಂದ ಹೊರ ನಡೆದಿದ್ದಾನೆ ಆದರೆ ಭೀಷ್ಮಾಚಾರ್ಯರಿಗೆ ಕರುಳಿನ ಸಂಬಂಧ ಕಾಡ್ತಾ ಇದೆ ತನ್ನವರೊಂದಿಗೆ ತನ್ನ ಮೊಮ್ಮಕ್ಕಳೊಂದಿಗೆ ಹೇಗೆ ಯುದ್ದವನ್ನ ಮಾಡೋದು ಅನ್ನುವಂತಹ ಅಪಾರವಾದ ನೋವಿದ್ದರೂ ಸಮಚಿತ್ತವನ್ನ ತಂದುಕೊಂಡು ಯುದ್ಧಕ್ಕೆ ಸಿದ್ದರಾಗುತ್ತ ಕೌರವರ ಪಾಳೆಯದ ಸೇನಾಧಿಪತ್ಯದ ವೀರಪಟ್ಟವನ್ನ ಸ್ವೀಕಾರ ಮಾಡಲಿಕ್ಕೆ ಸಿದ್ಧರಾಗಿ ಯುದ್ಧ ಭೂಮಿಯ ಕಡೆಗೆ ಹೆಜ್ಜೆಯನ್ನ ಇಡಲಿಕ್ಕೆ ತಾವು ಸಂಪೂರ್ಣವಾಗಿ ಸನ್ನದ್ದರಾಗಿದ್ದಾರೆ ಇಂತಹ ಸಂದರ್ಭದಲ್ಲಿ ನಾಳೆಯ ದಿವಸ ಭೀಷ್ಮರಿಗೆ ವೀರಪಟ್ಟವನ್ನು ಕಟ್ಟುವ ಸನ್ನಿವೇಶ ಅದನ್ನ ಗಮನಿಸೋಣ ವೀರಪಟ್ಟವೇನೋ ಭೀಷ್ಮರಿಗೆ ಕಟ್ಟುವ ಪ್ರಸಂಗ ಬಹಳ ವಿಶೇಷವಾಗಿ ಕಂಡು ಆದರೆ ಎಲ್ಲರೂ ಸಂತೋಷ ಆದರೆ ಕರ್ಣ ಅದಕ್ಕೆ ತನ್ನ ಪ್ರತಿಭಟನೆಯನ್ನ ದಾಖಲಿಸಿದ ಪ್ರಸಂಗವಿದೆಯಲ್ಲ ಅದು ನಿಜವಾಗಿಯೂ ಕೂಡ ಕಾವ್ಯದ ದೃಷ್ಟಿಯಿಂದ ಮತ್ತು ಮಹಾಭಾರತದ ಮುಂದಿನ ಹಲವು ಸನ್ನಿವೇಶಗಳ ದೃಷ್ಟಿಯಿಂದ ಮಹತ್ತರವಾದದ್ದು ಅವೆಲ್ಲವನ್ನ ನಾಳೆಯ ದಿವಸ ಗಮನಿಸೋಣ ಭೀಷ್ಮರಿಗೆ ವೀರಪಟ್ಟ ಮತ್ತು ಶೂರ ಕರ್ಣನ ಪ್ರತಿಭಟನೆ ನಮಸ್ಕಾರ ಗಮಕ ಬಂಧುಗಳಿಗೆಲ್ಲ ಆತ್ಮೀಯ ನಮಸ್ಕಾರ ಪಂಪ ಭಾರತದ ದಶಮ ಆಶ್ವಾಸದ ಎರಡನೆಯ ದಿನದ ಈ ಗಮಕ ವಾಚನ ವ್ಯಾಖ್ಯಾನಕ್ಕೆ ತಮಗೆಲ್ಲ ಶುಭೋದಯವನ್ನ ಕೋರುತ್ತ ಇದೀಗ ಭೀಷ ಸೇನಾಧಿಪತ್ಯದ ಒಂದು ಸುಸಂದರ್ಭದ ವಿಶ್ಲೇಷಣೆಯ ಭಾಗವನ್ನ ನಾವು ಗಮನಿಸಬಹುದಾಗಿದೆ ವಿಶೇಷವೆಂದರೆ ಈ ಭಾಗ ಅಧ್ಯೇನದ ದೃಷ್ಟಿಯಿಂದ ಮತ್ತು ಒಂದು ವಿಮರ್ಶಾತ್ಮಕ ಅವಲೋಕನದ ದೃಷ್ಟಿಯಿಂದ ಈ ಎರಡು ದೃಷ್ಟಿಗಳಿಂದಲೂ ಕೂಡ ಮಹತ್ತರವಾಗಿದ್ದು ಓದುಗ ಸಹೃದಯರನ್ನ ಅತ್ಯಂತ ಆಕರ್ಷಿಸುವಲ್ಲಿ ಬಹಳ ಪ್ರಮುಖವಾದ ಪಾತ್ರವನ್ನ ವಹಿಸುವಂತದ್ದು ಈ ಹಿನ್ನೆಲೆಯಲ್ಲಿ ಪಂಪ ಭಾರತ ನಮ್ಮ ಪ್ರಸ್ತುತ ದಶಮ ಆಶ್ವಾಸದ ಭೀಷ್ಮ ಪಟ್ಟಾಭಿಷೇಕ ಮತ್ತು ಕರ್ಣ ಪ್ರತಿಭಟನೆಯ ಕಾವ್ಯ ಭಾಗವನ್ನ ನಾವೆಲ್ಲ ಈಗ ಆಲಿಸೋಣ ಎಂದು ತನ್ನೊಳ್ ಅತ್ತದುರ್ಯೋಧನಂ ಅತ್ತದುೋಧನ ಸಹಸ್ರಕಿರಣೋದಯದೊಳ್ ಅನೇಕ ಸಹಸ್ರನಪತಿ ಪರಿವೃತನ ಆಗಿ ಮಂದಾಕಿಲಿ ತನೋಜೆ ಬಳಿಯ ನೆಟ್ಟಿ ವರಿಸಿ ಮಣಿಮಯಪೀಠದ ಕುಳ್ಳಿರಿಸಿ ದೇವಾಸುರ ಯುಧದ ಗುಹಂಗೆ ವೀರಪಟ್ಟಮಂ ಕಟ್ಟುವ ಪುರಂದರನ ಅಂದಮನೆ ೃದಂಗ ಶಂ ಪಟಹಧ್ವನಿಂತನೈ ಮೃದಂಗ ಶಂ ಪಟಹಧ್ವನಿಟದಂತನೈೇ ವಾರಾಂಗನೆರ್ ಚಳಲ್ಲುಳಿತ ಚಾಮರಮ ನಿರೀಕೇ ಪಂಚರತ್ನಗಳೊಮಂ ಪುದಂಗೊಳಿಸಿ ಪೊಂಗಳಸಂಗಳೊಳಿದಾಗ ಪುಣ್ಯ ತೋಯಗಳಿಶಿ ಕಟ್ಟಿದ ನಾ ವಿಭುವೀರಪಟ್ಟಮಂ ಅಂತೂ ಪರಶುರಾಮನ ನಂಜಿಸಿದ ವೀರಂಗ ವೀರ ಕಟ್ಟಿ ಪಗೆವರನ್ ಎನ್ನ ಮಂಚದ ಕಾಲೊಳ್ಕಟ್ಟಿದೆನೆಂದು ಪಕ್ಕಳಿಸುವ ಸುಯೋಧನನ ನುಡಿಯನ್ ಅವಕರ್ಣಿಸಿ ಕರ್ಣ ನಿಂತೆ ಕುರುಕುಲ ಪಿತಾಮಹರಾದಂತಹ ಭೀಷ್ಮಾಚಾರ್ಯರನ್ನು ರಾತ್ರಿಯ ವೇಳೆ ಭೇಟಿ ಮಾಡಿ ಬಂದಂತಹ ಸುಯೋಧನ ಸೂರ್ಯೋದಯದೊಳಗೆ ಅನೇಕ ಸಹಸ್ರ ರಾಜರುಗಳನ್ನ ಜೊತೆಗೂಡಿಸುತ್ತ ಗಾಂಗೆಯನನ್ನ ಕರೆತರಲಿಕ್ಕೋಸ್ಕರವಾಗಿ ದೂತರನ್ನು ಅಟ್ಟುತ್ತಾನೆ ಅಂದರೆ ಕಳುಹಿಸುತ್ತಾನೆ ಆಗಮಿಸಿದಂತಹ ಗಾಂಗೆಯನನ್ನ ಅತ್ಯಂತ ಗೌರವದಿಂದ ಅರ್ಘ್ಯಬಾದ್ಯ ಆಚಮನಗಳಿಂದ ಗೌರವಿಸುತ್ತ ರತ್ನ ಖಚಿತವಾದ ಪೀಠದಲ್ಲಿ ಕುಳ್ಳಿರಿಸುತ್ತಾನೆ ದೇವಾಸುರ ಯುದ್ದದಲ್ಲಿ ಹೇಗೆ ಷಣ್ಮುಖನಿಗೆ ವೀರಪಟ್ಟ ಕಟ್ಟಿದ ದೇವೇಂದ್ರ ಸಂತೋಷಗೊಳ್ಳುತ್ತಾನೋ ಆನಂದಗೊಳ್ಳುತ್ತಾನೋ ಆ ರೀತಿಯಲ್ಲಿ ಉಬ್ಬಿ ಹೋಗ್ತಾ ಇದ್ದಾನಂತೆ ಸುಯೋಧನ ಭೀಷ್ಮಾಚಾರ್ಯರಿಗೆ ಸೇನಾಧಿಪತ್ಯದ ವೀರ ಪಟ್ಟವನ್ನ ಕಟ್ಟಿದ ಸಂದರ್ಭದಲ್ಲಿ ಇದನ್ನ ಕವಿ ಬಹಳ ಚೆನ್ನಾಗಿ ಇಲ್ಲಿ ಪಂಪ ದಾಖಲಿಸ್ತಾ ಮುಂದಿನ ಪದ್ಯದಲ್ಲೂ ಕೂಡ ಉತ್ಪಲ ವೃತ್ತದಲ್ಲಿ ಈ ರೀತಿಯಾಗಿ ಹೇಳ್ತಾ ಇದ್ದಾನೆ ತುಂಗ ಮೃದಂಗ ಶಂಖ ಪಟಹ ಧ್ವನಿ ದಿಕ್ತ ಎಯ್ದೆ ಎನ್ನುವಂತಹ ಆ ಮಾತುಗಳಲ್ಲಿ ಅಂದರೆ ನಾವಿಲ್ಲಿ ಗಮನಿಸಿಕೊಳ್ಳೋದಾದ್ರೆ ತುಂಗ ಮೃದಂಗ ಶಂಖ ಪಟಹ ಧ್ವನಿ ಮೃದಂಗ ಶಂಖ ತಮಟೆ ನಗಾರಿಗಳನ್ನುವಂತಹ ವಿಶೇಷವಾದಂತಹ ವಾದ್ಯಗಳ ಭೋರ್ಗರೆಯುವ ಎತ್ತರದ ಧ್ವನಿ ದಿಗಂತವನ್ನು ಮುಟ್ಟುತ್ತಾ ಇದೆ ಅಂತಹ ವಾದ್ಯಗಳ ಸದ್ದು ಎಲ್ಲೆಡೆ ದಿಗ್ ದಿಗಂತಗಳಲ್ಲಿ ಆವರಿಸಿ ನಿಂತಿದೆ ಹಾಗೆ ವಾರಾಂಗನೆಯರ್ ಚಳಲು ಉಳಿತ ಚಾಮರಮಂ ಅನ್ನೊಂದು ಪದವನ್ನು ಬಳಸ್ತಾನೆ ಕವಿ ಪಂಪ ಇಲ್ಲಿ ವಾರಾಂಗನೆಯರ್ ಅಂದ್ರೆ ನಿತ್ಯ ಸುಮಂಗಲಿಯರು ಚೆಳಲುಳಿತ ಅಂದ್ರೆ ಅಲುಗಾಡಿ ಗುಂಡಗೆ ಚಲಿಸುವಂತಹ ಚಲಿಸುತ್ತಿರುವಂತಹ ಚಾಮರಮಂ ಚಾಮರಗಳನ್ನು ಅದು ಕೂಡ ಹೇಗಿದೆ ಅಂತ ಇಲ್ಲಿ ವಿವರಿಸ್ತಾ ಇದ್ದಾನೆ ನೆರೆದು ಅಂದ್ರೆ ಸೇರಿ ಇಕ್ಕೆ ಇಕ್ಕೆ ಅಂದ್ರೆ ಬೀಸಲು ಅನ್ನುವ ಅರ್ಥದಲ್ಲಿ ಪಂಚರತ್ನಂಗಳು ಪುದುಂಗೊಳಿಸಿ ಐದು ಬಗೆಯ ರತ್ನಗಳನ್ನು ರಾಶಿ ರಾಶಿ ಮಾಡುತ್ತ ಪೊಂಗಳ ಸಂರ್ದ ಪೊಂಗಲ ಸಂಗೊಳ್ಳೊಳಿರ್ದ ಚಿನ್ನದ ಕಳಶಗಳಲ್ಲಿ ತುಂಬಿರುವಂತಹ ಆ ಪುಣ್ಯವಾದಂತಹ ತೋಯಂಗಳೊಳ್ ಪುಣ್ಯಕರವಾದಂತಹ ನೀರುಗಳಲ್ಲಿ ಪವಿತ್ರವಾದ ಆ ಜಲದಲ್ಲಿ ಅಲ್ಕರಿಂ ಮಿಸಿಸಿ ಆ ಪದ ಎಷ್ಟು ವಿಶೇಷವಾಗಿದೆ ಪ್ರೀತಿಯಿಂದ ಅದನ್ನ ಸಂಪ್ರೋಕ್ಷಿಸಿ ಅಂತ ಹೇಳಬಹುದು ಅಥವಾ ಮಿಂದಿಸಿ ಸ್ನಾನ ಮಾಡಿಸಿ ಎನ್ನುವ ಅರ್ಥದಲ್ಲಿ ಅಂದ್ರೆ ಇಲ್ಲಿ ಸಂಪ್ರೋಕ್ಷಿಸಿ ಆ ವಿಭು ಅಂದರೆ ಆ ಪ್ರಭುವಾದಂತಹ ದುರ್ಯೋಧನನ್ನು ವೀರಪಟ್ಟ ಮ್ ಆ ವೀರ ಪಟ್ಟವನ್ನ ಭೀಷ್ಮಾಚಾರ್ಯರಿಗೆ ಕಟ್ಟುತ್ತಿದ್ದಾನೆ ಕಟ್ಟಿದ್ದಾನೆ ಈ ರೀತಿಯಾಗಿ ಎಂಬುದಾಗಿ ಇಲ್ಲಿ ನಾವು ವಿಶೇಷವಾಗಿ ಯಾವ ಸಂತೋಷದಿಂದ ಸೇನಾಧಿಪತ್ಯವನ್ನ ಸುಯೋಧನ ಗಾಂಗೆಯನಿಗೆ ಕಟ್ಟಿದ ಬಗೆಯನ್ನ ನಾವಿಲ್ಲಿ ಕಾಣಬಹುದು ಪರಶುರಾಮನನ್ನ ಅಂಜಿಸಿದಂತಹ ಈ ವೀರ ಗಾಂಗೆಯ ಶತ್ರುಗಳನ್ನು ತನ್ನ ಮಂಚದ ಕಾಲಿಗೆ ಕಟ್ಟಿ ಹಾಕಿದಷ್ಟು ಹೆಮ್ಮೆಯಿಂದ ಬೀಗುವ ರೀತಿಯಲ್ಲಿ ಸಂತೋಷಗೊಂಡಿದ್ದಾನೆ ಸುಯೋಧನ ಈ ಹೆಮ್ಮೆಯ ನುಡಿಗಳನ್ನ ಕರ್ಣ ಗಮನಿಸ್ತಾ ಇದ್ದಾನೆ ಗಮನಿಸಿ ದೂರೀಕರಿಸಿ ಈ ರೀತಿಯಾಗಿ ಹೇಳ್ತಾ ಇದ್ದಾನಂತೆ ಕಲಿಕರ್ಣ ಪಟ್ಟ ಮೇ ಸರವಿಗೆ ನೆಟ್ಟನೆ ದೊರೆ ಪಿಡಿದ ಬಿಲ್ಲೆ ದಂಡತಿ ಎಣೆ ಕಣ್ಗೆಟ್ಟ ಮುರು ಪಂಗೆ ಪಗೆವರಿತ್ತೆಲ್ವಂಪುಯೋಧನಾ ಕಣ್ಕೆಟ್ಟ ಮುದು ಪಂಗೇ ಕೊಟ್ಟಿದ ಪಟ್ಟಮೇ ಸರವಿಗೆ ನೆಟ್ಟನದೊರ ಆತಂ ಪಿಡಿದ ಬಿಲ್ಲೆ ಕೊಣ್ಣೆಟ್ಟ ಮುದುಪ ಪಿಡಿದ ಬಿಲ್ಲೆ ಬಿಲ್ಲಿಂಗೆಣೆ ವಂಡೇ ಪಟ್ಟಿಯುಳ್ ಅವರಂ ಪುದರಿಂದಂ ಕಾದರ್ ಇವರ್ ಅವರು ಿಯೊಳ್ ಅವರ ಪ್ರಿದೊಂದಾದರದಿ ಅರ ಪುರಿಂದಾದರ್ ಇವರ್ ಅವರುಳ್ಳಿ ಅವರ ಕಾದರಿವರು ಎದುನ ೃಪತಿ ಎಂಬುದು ಆನುಳಿಗೆ ಸಿಡಿಲ್ದು ಕುಂಭ ಸಂಭವ ನಿಂಚಂದ್ರಂ ಪ್ರಭು ಭೀಷ್ಮರ ಯುದ್ಧದ ಕಥೆಗಳು ಪೂರ್ವಕಾಲದ ಚೆಂಡಿ ಚಾಮುಂಡಿಯರ ಶೌರ್ಯದ ಕಥೆಯಂತೆ ಅದು ಹಳೆಯ ಕಥೆಯಪ್ಪ ನೀನು ಅದನ್ನ ನಂಬುತ್ತಿದ್ದೇಯಾ ಇವರು ಎದುರಾಳಿಗಳ ಮೇಲೆ ಬಿದ್ದು ಸದೆಬಡಿಯುತ್ತಾರೆ ಅನ್ನುವಂಥ ಭ್ರಮೆಯಲ್ಲಿ ಇದ್ರಮೆಯಲ್ಲಿ ವಿಚಾರ ಮಾಡದೆ ವೀರಪಟ್ಟವನ್ನು ಇವರಿಗೆ ಕಟ್ಟಿದೆ ಗುರುಗಳನ್ನು ಈ ಕುಲರುದ್ಧರನ್ನು ರಣರಂಗದಲ್ಲಿ ನಿಲ್ಲಿಸಿ ಸುಮ್ಮನೆ ಹಗೆಗಳ ಸಾಲಿನಲ್ಲಿ ಹಾಸ್ಯಕ್ಕೆ ಗುರಿಯಾಗುವುದೇ ಇದರಿಂದ ಬಂದ ಲಾಭವಾದರೂ ಏನು ಸುಯೋಧನ ಎಂಬ ಮಾತುಗಳನ್ನು ಕರ್ಣ ತಿಳಿಸುತ್ತ ದುರ್ಯೋಧನನಲ್ಲಿ ತನ್ನ ಮನದ ಇಂಗಿತವನ್ನ ನೇರವಾಗಿ ಯಾವ ಅಂಜಿಕೆಯಿಲ್ಲದೆ ಅನುಮಾನಗಳಿಲ್ಲದೆ ಹೇಳ್ತಾ ಇದ್ದಾನೆ ಹೇಳುವುದರಲ್ಲಿ ನಯನಾಜೂ ಇಲ್ಲ ನೇರವಾಗಿ ತನ್ನ ಮಾತುಗಳ ಮೂಲಕ ಬಿರುಸು ನುಡಿಗಳ ಮೂಲಕ ಯೌವನದ ಮದವನ್ನೇ ತೋರಿಸಿದ್ದಾನೆ ಕರ್ಣ ಹೀಗೆ ಹೇಳ್ತಾ ಇದ್ದಾನೆ ಕಟ್ಟಿದ ಪಟ್ಟ ಮೇ ಸರವಿಗೆ ನೆಟ್ಟನೆ ದೊರೆ ಪಿಡಿದ ಬಿಲ್ಲೆ ದಂಟಿಂಗೆನೆ, ಕಣ್ಗೆಟ್ಟ ಮುದುಪಂಗೆ ಈ ಮಾತುಗಳನ್ನ ನಾವು ಗಮನಿಸಬೇಕು ಕಣ್ಗೆಟ್ಟ ಅಂದ್ರೆ ಕಣ್ಣು ನಷ್ಟವಾದಂತಹ ಅಥವಾ ಸ್ಪಷ್ಟವಾಗಿ ಕಾಣದೇ ಇರುವಂತಹ ದೃಷ್ಟಿ ಪಾಠ ಹೊಂದಿರುವಂತಹ ಅಂತ ಮುದುಪಂಗಿ ಈ ಮುದುಕನಿಗೆ ಕಟ್ಟಿದ ಪಟ್ಟಮೆ ವೀರ ಪಟ್ಟವನ್ನ ಸರವಿಗೆ ಆ ಪದ ನೋಡಿ ಹೇಗೆ ಹುಲ್ಲುದಾರಕ್ಕೆ ಅಂತ ನಾವು ಹೇಳ್ತೀವಿ ಹಗ್ಗಕ್ಕೆ ಅಂತ ಹೇಳ್ತೀವೋ ಅದಕ್ಕೆ ದೊರೆ ದೊರೆ ಇಲ್ಲಿ ಸಮಾನ ಅದಕ್ಕೆ ದೊರೆ ಪೀಡಿದ ಬಿಲ್ಲೆ ಅವನು ಹಿಡಿದಿರುವಂತಹ ಬಿಲ್ಲೆ ದಂಟಿಂಗೆ ಎಣೆ ದಂಟಿಗೆ ಸಮಾನ ಅದು ಪಗೆವರ ೆಲ್ವಂ ಹಗೆಗಳ ಅಥವಾ ಶತ್ರುಗಳ ಉದ್ದವಾದ ಮೂಳೆಗಳನ್ನು ಅಥವಾ ಬೆನ್ನು ಮೂಳೆ ನಿಟ್ಟೆಲ್ವಂ ಬೆನ್ನು ಮೂಳೆ ಎಂಬುದು ಹೆಚ್ಚು ಸೂಕ್ತವಾಗ್ತದೆ ಮೂರಿ ಓಡೆ ಮುರಿಯುವ ಪಕ್ಷದಲ್ಲಿ ಇಗೋ ಎನಗೆ ಪಟ್ಟಂಗಟ್ಟ ಎನಗೆ ಪಟ್ಟಂಗಟ್ಟ ನನಗೆ ನೀನು ವೀರ ಪಟ್ಟವನ್ನು ಓ ಸುಯೋಧನ ನನಗೆ ವೀರ ಪಟ್ಟವನ್ನು ಈ ಮಾತುಗಳನ್ನ ಕರ್ಣ ಯಾವ ದಾಕ್ಷಿಣ್ಯವಿಲ್ಲದೆ ಯಾವ ಅಂಜಿಕೆ ಇಲ್ಲದೆ ನೇರವಾಗಿ ಸುಯೋಧನಿಗೆ ಹೇಳ್ತಾ ಇದ್ದಾನಂತೆ ನಾವಿಲ್ಲಿ ಗಮನಿಸಿಕೊಳ್ಬೇಕು ಕವಿ ಕುಮಾರವ್ಯಾಸನು ಕೂಡ ತನ್ನ ಕರ್ನಾಟಕ ಭಾರತ ಕಥಾಮಂಜರಿಯಲ್ಲಿ ಕರ್ಣನ ಪಾತ್ರವನ್ನ ಬಹಳ ಚಂದವಾಗಿ ತಿಳಿಸ್ತಾ ಹೋಗ್ತಾನೆ ಅಲ್ಲಿಯೂ ಕೂಡ ಇದೇ ಮಾತುಗಳನ್ನ ಕವಿ ಕುಮಾರವ್ಯಾಸ ತನ್ನ ದೇಸೀಯ ಒಂದು ಶೈಲಿಯಲ್ಲಿ ಬಹಳ ಸುಲಲಿತವಾಗಿ ಹೇಳಿಬಿಡ್ತಾನೆ ಕಳಿದ ಹರೆಯಂಗೆ ಗಹಗಹಿಸಿದನು ಕಳಿದ ಹರೆಯಂಗೆಂದು ಮತ್ತ ಹಾಗೆ ಮುಂದಿನ ಪದ್ಯದಲ್ಲಿ ತೊಗಲು ಸಡಿಲಿದ ಗಲ್ಲ ಹೆಗಲು ನರುಕಿದ ನರೆತ ಮೀಸೆಯ ಜಗುಳ್ದ ಹೊಲುಗಳ ನೆಗ್ಗಿದ ಅವಯವದ ಅನ್ನುವಂತಹ ಪದ್ಯದ ಮೂಲಕ ಭೀಷ್ಮಾಚಾರ್ಯರಲ್ಲಿ ವೃದ್ಧಾಪ್ಯ ಹೇಗಿತ್ತು ಅಂತಹ ವೃದ್ಧರಾದಂತಹ ವಯೋವೃದ್ಧರಾದಂತಹ ಈ ಭೀಷ್ಮಾಚಾರ್ಯರಿಗೆ ಪಟ್ಟ ಕಟ್ಟದರೆ ಏನಪ್ಪ ಪ್ರಯೋಜನ ಅನ್ನುವ ಮಾತುಗಳನ್ನ ಇಲ್ಲಿ ಬಹಳ ತೀಕ್ಷ್ಣವಾಗಿ ಕರ್ಣ ಮಾತನಾಡ್ತಾನೆ ಎಲ್ಲೋ ಒಂದು ಕಡೆ ಕರ್ಣ ಹೆಚ್ಚಾಗಿ ಮಾತನಾಡಿದ್ದಾನೆ ಭೀಷ್ಮಾಚಾರ್ಯರ ಶಕ್ತಿ ಸಾಮರ್ಥ್ಯವನ್ನ ಗೊತ್ತಿದ್ದರೂ ತನ್ನ ಯೌವನದ ಮದ ಹಿನ್ನೆಲೆಯಲ್ಲಿ ಏಕೆಂದ್ರೆ ಮನುಷ್ಯನಿಗೆ ಅಷ್ಟಮದಗಳು ಬಹಳವಾಗಿ ಪ್ರಭಾವ ಬೀರುತ್ತೆ ಅದು ಕುಲಮದ ಚಲಮದ ಧನಮದ ರೂಪಮದ ಯೌವನ ಮದ ರಾಜಮದ ತಪೋಮದವೆಂಬ ಅಷ್ಟ ಮದಗಳಿಗೆ ಇಲ್ಲಿಯೂ ಕೂಡ ಕರ್ಣ ತನ್ನ ಯೌವನದ ಮದವೇರಿದ್ದಾನೆ ಹಾಗಾಗಿ ಈ ಮಾತುಗಳ ಮೂಲಕ ನನಗೆ ಪಟ್ಟವನ್ನ ಕಟ್ಟು ಅನ್ನುವ ಮಾತನ್ನ ಇಲ್ಲಿ ನೇರವಾಗಿ ಹೇಳ್ತಾ ಇದ್ದಾನೆ ಅಷ್ಟೇ ಅಲ್ಲ ಮುಂದೆಯೂ ಕೂಡ ಮಾತನಾಡ್ತಾ ಇದ್ದಾನಂತೆ ಈ ರೀತಿಯಾಗಿ ಹೋಗಲಿ ಅವರನ್ನು ನೀನು ಹೇಗೆ ನಂಬದೆ ಹೇಗೆ ನಂಬಲಿಕ್ಕೆ ಸಾಧ್ಯ ಆದಿಯೊಳ್ ಅವರಂ ಪಿರಿದೊಂದಾದರ ನಡೆಪುದು ಎಂಬ ಮಾತುಗಳು ಅಂದ್ರೆ ಹೋಗ್ಲಿ ನೀನು ಅವರ ಮನದಾಳಕ್ಕೆ ಇಳಿದಾದರೂ ಕೂಡ ಗಮನಿಸಿದ್ದೀಯ ಏನು ಅಂತ ಎಷ್ಟೇ ಆದರೂ ಬಾಲ್ಯದಿಂದ ಪಾಂಡವರನ್ನ ಅತ್ಯಂತ ಪ್ರೀತಿಯಿಂದ ಕಾಣುತ್ತ ಸಾಕಿ ಸಲಹಿದರಲ್ಲವೇ ಭೀಷ್ಮಾಚಾರ್ಯರು ಅವರ ಪ್ರೀತಿಯ ಅಜ್ಜ ಅವರು ಆದ್ದರಿಂದ ಈಗೋ ನೀನು ಅವರೊಡನೆ ಹೋರಾಟವನ್ನ ನೇರ ನೇರವಾಗಿ ಬಯಸ್ತಾ ಇದೀಯ ಆದರೆ ಇವರು ಅವರೊಡನೆ ಕಾದಾಟಕ್ಕೆ ನಿಲ್ಲುತ್ತಾರೆಯೇ ನಿಲ್ಲೋದಿಲ್ಲ ಅವರು ಸಹ ಇವರೊಡನೆ ಮಾತ್ಸರ್ಯದಿಂದ ಕಾದಾಡುವುದಿಲ್ಲ ಹೇಗೆ ನಂಬತೀಯಾ ಸುಯೋಧನ ಇವರನ್ನ ಹೇಗೆ ನಂಬಲಿಕ್ಕೆ ಸಾಧ್ಯ ಈ ಮಾತುಗಳ ಮೂಲಕ ಕರ್ಣ ದುರ್ಯೋಧನನಲ್ಲಿ ಆತಂಕವನ್ನ ಅಥವಾ ಅನುಮಾನಗಳನ್ನ ಕಳವಳವನ್ನ ಸೃಷ್ಟಿಸ್ತಾ ಮತ್ತು ತನ್ನ ಮಾತುಗಳ ಮೂಲಕ ಭೀಷ್ಮಾಚಾರ್ಯರಲ್ಲಿ ಒಂದು ರೀತಿಯಾದಂತಹ ಆಕ್ರೋಶವನ್ನು ಮತ್ತು ಅವರಲ್ಲಿ ಒಂದು ರೀತಿಯಾದಂತಹ ಭಾವವನ್ನು ಉತ್ಪತ್ತಿ ಮಾಡಲಿಕ್ಕೆ ಈ ಕರ್ಣನ ಮಾತುಗಳು ಸಾಕ್ಷಿಯಾಗಿವೆ ಈ ಮಾತುಗಳನ್ನ ಕೇಳಿದೊಡನೆಯೇ ಗುರು ದ್ರೋಣಾಚಾರ್ಯರು ನೇರವಾಗಿ ತಾವು ಕರ್ಣನ ಮೇಲೆ ಹರಿಹಾಯ್ತಾ ಇದ್ದಾರೆ ಈ ಮಾತುಗಳ ಮೂಲಕ ತಮ್ಮ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರಂತೆ ಓಯಲ ಕರ್ಣ ಎಂಬುದಾಗಿ ಸಿಂಗದ ಮುಪ್ಪುಂ ಸಿಪ್ಪು ನೆಗ ಈ ಗಾಂಗೇಯರ ಮುಪ್ಪ ಇಳಿಕ ವಡಗುಮೇ ವನ ಮಾತಂಗಿ ಅಸುರುಚ್ಚುರಂಗಲ ಅರೆಂದ ಅಂಗಾಧಿಪತಿ ಅಂಗಾಧಿಪತಿ ಸಿಂಗರ ಮುಪ್ಪ ವನ ಮಾತಂಗಿಂಗ್ ಇಳಿಕೆ ವಡೆಗುಮೇ ಅಸುಹೃತ್ ನೆಗಳ ಈಗಾಂಗೇಯರ ಮುಪ್ಪ ಚತುರಂಗಲ ಅದೆಂತು ಇಳಿಕೆ ವಡೆಗು ಕುಲಜಲರುದ್ಧರಂಬಲಯೂತರಂ ಗಿತರನ್ ಗೀತಭಾ ಮಧ್ಯಗಳು ಅಗಲಿಸಿ ಮಲರಿ ನಾಲಗ ಕುಲಮಂ ತುಬ್ಬವೊಲ್ ಉರನಿ ಕಡಲುಡಿ ಕುಲಜರಂ ಉದ್ಧತರಂ ಭುಜಬಲಯುತರಂ ಹಿತರಂ ಈಸ ಮಧ್ಯ ಅಗಲಿಸಿದ ಮನಲಿಂಗ್ ನಾಲಗೆ ಕುಲಮಂ ತುಬ್ಬುವವಲ್ ಉರದರೀಂ ಕೆಡನುಡಿವೈ ಎಂದು ನುಡಿದ ಗುರುವಿನ ಕರ್ಣ ಕಠೋರ ವಚನಗಳಿಗೆ ಕರ್ಣಂ ತಿನ್ನಿಸಿ ಅಂಗಾಧಿಪತಿಯಾಗಿದ್ದರೂ ಸೂತಪುತ್ರಂದು ಕರೆಸಿಕೊಳ್ಳುವ ಕರ್ಣನಿಗೆ ಕುಂಭ ಸಂಭವನಾದ ದ್ರೋಣಾಚಾರ್ಯರು ಈ ರೀತಿಯಾಗಿ ಹೇಳ್ತಾ ಇದ್ದಾರೆ ಏ ಕರ್ಣ ಏನೆಂದು ನುಡಿತಾ ಇದುಂ ನೆಗೆಳ್ದ್ದ ಈ ಗಾಂಗೆಯರ ಮುಪ್ಪುಂ ಇಳಿಕೆ ಒಡೆಗುಮೆ ಎಂಥ ಮಾತನಾಡ್ತಾ ಇದೀಯ ನೀನು ಸಿಂಗದ ಮುಪ್ಪುಂ ಅಂದ್ರೆ ಸಿಂಹದ ಮುರಿತನವು ಹಾಗೆ ಈ ಗಾಂಗೆಯರ ಮುಪ್ಪುಂ ಅಂದರೆ ಪ್ರಸಿದ್ಧವಾದ ಅಥವಾ ಪ್ರಸಿದ್ಧರಾದ ಈ ಗಾಂಗೆಯರ ಭೀಷ್ಮಾಚಾರ್ಯರ ಮುಪ್ಪುಂ ಅಂದ್ರೆ ಈ ಮುದಿತನವು ಇಳಿಕೆ ವಡೆಗುಮೆ ತಿರಸ್ಕೃತವಾಗುವುದೇ ಅದಕ್ಕೆಂದು ತಿರಸ್ಕೃತವಿಲ್ಲ ಅವರ ಸಾಮರ್ಥ್ಯಕ್ಕೆ ಎಂದಿಗೂ ಕಡಿಮೆ ಅದು ಮಹಾ ಪರಾಕ್ರಮವುಳ್ಳದ್ದೇ ಹೀಗಿರುವಾಗ ಅವರನ್ನ ನೀನು ಅವಮಾನಿಸ್ತೀಯಾ ಅವರನ್ನ ನೀನು ತುಚ್ಛವಾಗಿ ಮಾತನಾಡ್ತೀಯ ಅವರ ಮೇಲೆ ಎಂತಹ ಮಾತನಾಡ್ತಾ ಇದೀಯ ಆ ಮಾತುಗಳನ್ನ ಹೇಳ್ತಾ ಸಿಂಹಕ್ಕೆ ಬಂದ ಮುಪ್ಪು ಗಾಂಗೆಯನಿಗೆ ಬಂದ ಮುಪ್ಪು ಒಂದೇ ರೀತಿಯಾದದ್ದು ಕಾಡಾನೆಗಳಿಗೆ ಸಿಂಹ ಸ್ವಪ್ನವಾದದ್ದು ಚತುರಂಗ ಬಲಕ್ಕೆ ಈ ಗಾಂಗೆಯರ ತೋಳೆ ಬಲವಾದಂಥದ್ದು ಗೆಲುವು ಪಡೆಯಲು ನಮಗೆ ಇಷ್ಟು ಸಾಕಪ್ಪ ಇಷ್ಟು ಸಾಕು ಹೀಗಿರುವಾಗ ಇಂತಹ ವೀರ ಸಾಮರ್ಥ್ಯದ ಶೌರ್ಯ ಪರಾಕ್ರಮದ ಪ್ರತೀಕವಾದಂತಹ ಭೀಷ್ಮಾಚಾರ್ಯರ ಬಗ್ಗೆ ಈ ರೀತಿಯಾದ ಮಾತುಗಳನ್ನಾಡ್ತಿದ್ದೀಯಾ ಭೀಷ್ಮಾಚಾರ್ಯರನ್ನ ಏನೆಂದುಕೊಂಡಿದ್ದೀಯಾ ಕ್ಷಾತ್ರ ತೇಜಸ್ಸನ್ನ ಉಳ್ಳಂತವರು ಕ್ಷತ್ರಿಯರಿಗೆ ಬಾಹುಬಲವೇ ಪ್ರಧಾನವಾದಂಥದ್ದು ಅಂತಹ ಬಾಹುಬಲ ಪರಾಕ್ರಮ ಉಳ್ಳಂತಹ ಭೀಷ್ಮಾಚಾರ್ಯರನ್ನ ಈ ರೀತಿಯಾಗಿ ನೇನು ಅಲ್ಲಗಿಳಿತಾ ಇದ್ದೀಯಲ್ಲ ಇದು ಎಷ್ಟರ ಮಟ್ಟಿಗೆ ಸರಿ ಎಂಬುದಾಗಿ ನೇರವಾದ ಕಟು ಮಾತುಗಳಿಂದ ಕರ್ಣನನ್ನ ಎಚ್ಚರಿಸುತ್ತ ಅವನ ಕುಲದ ವಿಚಾರವನ್ನ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ ಕುಲ ಉದ್ದತರಂ ಭುಜಬಲಯುತರಂ ಹಿತರನ್ ಈ ಸಭಾ ಮಧ್ಯದೊಳ್ ಅಗ್ಗಲಿಸಿದ ಮದಿಂ ನಾಲಿಗೆ ಕುಲಮಂ ಓಲ್ ಉರದೆ ನೀನ್ ಕೆಡೆನುಡಿ ವೈ ಕೆಡೆ ನುಡಿವೈ ಈ ಮಾತುಗಳು ಗಮನಿಸಿಕೊಳ್ಬೇಕು ಏಕೆಂದ್ರೆ ಕುಲಜರನ್ ಅಂದರೆ ಸತ್ಕುಲದವರನ್ನು. ಕುಲದವರನ್ನು ಕುಲಜರಂ ಉದ್ದತರಂ ಘನತೆಯುಳ್ಳವರನ್ನು ಭುಜಬಲಯುತರಂ ಬಾಹುಬಲ ಉಳ್ಳವರನ್ನು ಶೂರರನ್ನ ಹಿತರಂ ಎಲ್ಲರಿಗೂ ಬೇಕಾದವರನ್ನ ಅಂದ್ರೆ ಈ ಎಲ್ಲ ಸದ್ಗುಣಗಳ ಸಂಪನ್ನರಾದಂತಹ ಭೀಷ್ಮಾಚಾರ್ಯರನ್ನ ಈ ಸಭಾ ಮಧ್ಯದೋಳ್ ಈ ಸಭೆಯ ನಡುವೆ ಅಗ್ಗಲಿಸಿದ ಅಧಿಕವಾದಂತಹ ಮರದಿಂದ ಕೊಬ್ಬಿರುವಂತಹ ನೀನು ಮಾತನಾಡಿಬಿಟ್ಟಿ ಅಲ್ಲ ಅದಕ್ಕೆ ಅಲ್ವೇ ಹೇಳೋದು ನಾಲಗೆ ನಾಲಗೆಯು ಅಂದ್ರೆ ನಮ್ಮ ಮಾತು ಕುಲಮಂ ಕುಲವನ್ನು ತುಬ್ಬುವವಲ್ ಸೂಚಿಸುವಂತೆ ಅಲ್ವೇ ಇದಿರದೆ ನೀನು ಕೇಳೇ ನೋಡಿ ಪೈ ಹೀಯಾಳಿಸಿ ಮಾತನಾಡಿಬಿಟ್ಟೆಯಲ್ಲ ಇದು ಸರಿಯೇ ಎಂಬುದಾಗಿ ಕರ್ಣನಿಗೆ ತನ್ನ ಜಾತಿಯನ್ನ ಇಟ್ಟುಕೊಂಡು ಆತನ ಜನ್ಮ ವಿಚಾರವನ್ನ ಪ್ರಧಾನವಾಗಿ ಗುರುತಿಸಿಕೊಳ್ಳುತ್ತಾ ಆತ ಯಾರೆಂಬುದೇ ಅವನಿಗೆ ಅರಿವಿಲ್ಲದಿರುವುದರಿಂದ ಅವನೊಬ್ಬ ಸೂತ ಪುತ್ರ ಎಂಬುದಾಗಿ ಬಿಂಬಿತವಾದ್ದರಿಂದ ಅವನ ಮನಸ್ಸಿಗೆ ನೇರವಾಗಿ ತಾಗುವ ರೀತಿಯಲ್ಲಿ ಕಟು ನುಡಿಗಳಿಂದ ಬಿರುಸು ನುಡಿಗಳಿಂದ ದ್ರೋಣಾಚಾರ್ಯರು ಮಾತನಾಡಿದ್ದಾರೆ ಅಷ್ಟೇ ಅಲ್ಲ ಇಗೋ ನಿನಗೆ ಮಿಗೆ ಮೇಲರಿಯ ಜೌವನದುಬ್ಬು ಗೊಬ್ಬಿನಲಿ ಅನ್ನುವಂಥ ಕುಮಾರವ್ಯಾಸನ ಮಾತಿನಂತೆ ಯೌವನದ ಮದದಿಂದ ಇಷ್ಟೆಲ್ಲ ಮಾತನಾಡ್ತಾ ಇದ್ದೀಯಾ ಎಷ್ಟೇಯಾದರೂ ನಿನ್ನ ಕುಲದಂತೆ ಮಾತನಾಡಿದ್ದೀಯಾ ಎಂಬುದಾಗಿ ಕರ್ಣನನ್ನ ಆಕ್ರೋಶ ಭರಿತಗೊಳಿಸಲಿಕ್ಕೆ ದ್ರೋಣಾಚಾರ್ಯರ ಮಾತುಗಳು ಈ ರೀತಿಯಾಗಿ ಬಂದಿವೆ ಇಂತಹ ಕುಲದ ಮಾತನ್ನಾಡಿದಾಗ ಕರ್ಣ ಸುಮ್ಮನಿರಲು ಸಾಧ್ಯವೇ ಕರ್ಣ ಅದಕ್ಕೆ ಪ್ರತಿಕ್ರಿಯಿಸ್ತಾ ಯಾವ ರೀತಿಯಲ್ಲಿ ಕೇಳೋಣ ಈ ಮಾತುಗಳ ಮೂಲಕ ಕುಲಮನೆ ಮುನ್ನ ಮುಗ್ಗಡಿ ಪೈರೇಂ ಕುಲಮನೆ ಮುನ್ನಡಿ ಪ್ರೇಂಗಳ ನಿಮ್ಮ ಕುಲಗಳು ಆನ್ಸು ಮಾರ್ಮಲವನನ್ ಅಷ್ಟಿ ಚಿಂಬುವೇ ಕುಲ ಕುಲಂ ಅಲ್ತಾ ಚಲಂ ಕುಲಂ ಗುಣಂ ಕುಲಂ ಅಭಿಮಾನ ಕುಲಂ ಅಣ್ಣು ಭಗವ ಈಗ ಈ ಕಲಹಗಳು ಅಣ್ಣ ಅಣ್ಣ ನಿಮ್ಮ ಕುಲವು ಆ ಕುಲಮಂ ನಿಮಗೆ ಉಂಟು ಮಾಡುವ ರಾಧೇಯನ ಕುಲವನ್ನು ಎತ್ತಿ ತೋರಿಸಿ ಹಿಯಾಳಿಸಿದಂತಹ ಗುರು ದ್ರೋಣಾಚಾರ್ಯರ ಮಾತುಗಳು ಕರ್ಣನ ಆತ್ಮಾಭಿಮಾನವನ್ನು ಕೆರಳಿಸಿದೆ ಶೀಘ್ರ ಕೋಪಿಯಾದ ಸೂತಪುತ್ರ ಕರ್ಣ ಹೀಗೆ ನುಡಿತಾ ಇದ್ದಾನೆ ತನ್ನ ಆಕ್ರೋಶವನ್ನ ಅಭಿವ್ಯಕ್ತಪಡಿಸುತ್ತಿದ್ದಾನೆ ಪಂಪ ಭಾರತದಲ್ಲಿ ಕವಿ ಪಂಪ ಚಂಪಕಮಾಲ ವೃತ್ತದ ಮೂಲಕ ಅತ್ಯಂತ ಮನೋಜ್ಞವಾಗಿ ದಾಖಲಿಸುತ್ತಾನೆ ಈ ಮಾತುಗಳ ಮೂಲಕ ಸೊಗಸಾದ ಪದ್ಯ ಅತ್ಯಂತ ಪ್ರಸಿದ್ಧವಾದ ಪದ್ಯ ಸುಶ್ರಾವ್ಯವಾದ ವಾಚನದೊಂದಿಗೆ ಮನಮುಟ್ಟುವ ಮನಮುಟ್ಟಿದ ಪದ್ಯ ಕುಲಮನೆ ಮುನ್ನ ನಿಮ್ಮ ಕುಲಂಗಳ ಆಂತು ಅನ್ನುವಂತಹ ಮಾತಿದೆ ನೋಡಿ ಇಲ್ಲಿ ಗಮನಿಸಿಕೊಳ್ಬೇಕಾದ ಮಾತಿದೆ ಬಹಳಷ್ಟು ವಿಚಾರ ಮಾಡಬೇಕಾದ ಮಾತಿದೆ ಕುಲದ ಬಗ್ಗೆ ಹಗುರವಾಗಿ ಯಾರು ಮಾತನಾಡಬಾರದು ಎಲ್ಲ ಕುಲಗಳು ಅವರವರಿಗೆ ಶ್ರೇಷ್ಠತ್ವರವಾದದ್ದೇ ಹೀಗಿರುವಾಗ ಕುಲದ ಹಿನ್ನೆಲೆಯಲ್ಲಿ ಅವಹೇಳಿಸುವುದು ಅಥವಾ ಅವಮಾನಿಸುವುದು ಎಷ್ಟು ಸರಿ ಅದಕ್ಕಾಗಿಯೇ ಪಂಪ ವಿಶೇಷವಾಗಿ ಇಲ್ಲಿ ಕುಲದ ಬಗ್ಗೆ ಮಾತನಾಡಿದ್ದಾನೆ ಕುಲಮನೆ ಅಂದ್ರೆ ಕುಲವನ್ನೇ ಮುನ್ನಂ ಮೊದಲು ಉಗ್ಗಡಿಪಿರೇಗಳ ಏನು ಕೂಗಿ ಹೇಳ್ತಾ ಇದ್ದೀರಾ ಆಂತು ಅಂದ್ರೆ ಎದುರಿಸಿ ಮಾರ್ಮಲೆವನ ಅಂದ್ರೆ ಮಾರ್ಮಲೆವನನ್ ಅಂದ್ರೆ ಪ್ರತಿಭಟಿಸುವವನನ್ನು ನಿಮ್ಮ ಕುಲಂಗಳ ನಿಮ್ಮ ಕುಲಗಳು ಅಟ್ಟಿ ಅಂದ್ರೆ ಬೆನ್ನಟ್ಟಿ ಬಂದು ತಿಂಬುವೆ ಅದು ತಿನ್ನುತ್ತವೆಯೇ ಅದರ ಅರ್ಥ ನಿಮ್ಮ ಕುಲವು ಹೋರಾಟ ಮಾಡಲಿಕ್ಕಾಗಿ ಬಂದಂತ ಅಥವಾ ಎದುರಾಳಿಯಾಗಿ ಬಂದಂತ ಶತ್ರುಗಳನ್ನ ರಕ್ಷಿಸುತ್ತದೆಯೇ ನಿಮ್ಮ ಕುಲವೊಂದಿದ್ದರೆ ಅದು ರಕ್ಷಣೆಗೆ ಮುಂದಾಗಿ ಬಿಡುತ್ತೇ ನಮ್ಮ ಹುಟ್ಟಿನೊಂದಿಗೆ ಕುಲವನ್ನು ಗುರುತಿಸಿಕೊಳ್ಳುವುದು ಈ ಲೋಕದ ರೂಢಿ ಆದರೆ ನಿಜವಾಗಿ ನಮ್ಮ ಕುಲವನ್ನು ತಿಳಿಸುವುದು ಪಂಪನ ಈ ಮಾತಿನಲ್ಲಿ ಸ್ಪಷ್ಟ ವಾಗಿ ದಾಖಲಿಸಿರುವ ಈ ಮಾತುಗಳಿಂದಲ್ಲವೇ ಛಲಂ ಕುಲಂ ಗುಣಂ ಕುಲಂ ಅಭಿಮಾನ ಮುಂದೆ ಕುಲಂ ಅಣ್ಮುಕುಲಂ ಅನ್ನುವಂತಹ ಮಾತು ಚಲದಿಂದ ಬದುಕಬೇಕು ಮನುಷ್ಯ ತಾನು ತನ್ನ ಬದುಕಿನಲ್ಲಿ ನಿರ್ದಿಷ್ಟ ಗುರಿಯನ್ನು ಇಟ್ಟುಕೊಂಡು ಆ ಗುರಿಯನ್ನು ಈಡೇರಿಸಿಕೊಳ್ಳಲಿಕ್ಕಾಗಿ ಅನವರತ ಪ್ರಯತ್ನಿಸುತ್ತ ಸಾಧನೀಯವಾಗಿ ತುಂಬಾ ಆಶಾವಾದಿಯಾಗಿ ಬದುಕಬೇಕಲ್ಲವೇ ಆ ಹಿನ್ನೆಲೆಯಲ್ಲಿ ಚಲದಿಂದ ಬದುಕುವುದೇ ನಿಜವಾದ ಬದುಕು ಆಗ ಮಾತ್ರ ಆತ ಶ್ರೇಷ್ಠ ಕುಲದವನು ಅನಿಸಿಕೊಳ್ಳುತ್ತಾನೆ ಅಂದರೆ ಚಲದಂತಹ ಸದ್ಗುಣಗಳನ್ನ ಮೈಗೂಡಿಸಿಕೊಳ್ಳವನೇ ಅಥವಾ ಮೈಗೂಡಿಸಿಕೊಳ್ಳುವುದೇ ಶ್ರೇಷ್ಠ ಕುಲದ ಲಕ್ಷಣ ಹಾಗೆ ಗುಣಂ ಕುಲಂ ಅಂದರೆ ಒಳ್ಳೆಯ ಗುಣಗಳನ್ನ ಧರಿಸಿಕೊಂಡಂತವನು ಸದ್ವಿಚಾರಗಳನ್ನ ನಿತ್ಯವೂ ಕೂಡ ಅಪೇಕ್ಷಿಸುವವನು ಮತ್ತು ಸನ್ನಡತೆಯನ್ನ ಹೊಂದಿದವನು ಮತ್ತು ಪರವಿಗೆ ಉಪಕಾರವನ್ನ ಮಾಡುವಂತಹ ಸದ್ಗುಣಗಳನ್ನ ಮಾನವೀಯ ಗುಣಗಳನ್ನ ಹೊಂದಿದವನೇ ಶ್ರೇಷ್ಠ ಗುಣದವನಾಗ್ತಾನಲ್ವೇ ಶ್ರೇಷ್ಠ ಕುಲದವನಾಗ್ತಾನಲ್ವೆ ಶ್ರೇಷ್ಠ ಗುಣಗಳಿಂದ ಶ್ರೇಷ್ಠ ಕುಲದವನಾಗಿ ಪ್ರಸಿದ್ಧನಾಗ್ತಾನಲ್ವೆ ಹಾಗಾಗಿ ಗುಣವೇ ಕುಲಂ ಅಭಿಮಾನ ಮುಂದೆ ಕುಲಂ ಇಂತಹ ಮಾತು ಮನುಷ್ಯ ಅಭಿಮಾನವಂತನಾಗಿರಬೇಕು ಇಲ್ಲಿ ಅಭಿಮಾನವಂತನು ಆತ್ಮಾಭಿಮಾನವೂ ಆಗಬೇಕು ಹಾಗೆ ಬೇರೆಯವರ ಶ್ರೇಷ್ಠತೆಯನ್ನ ಕಂಡಾಗ ಅವರಲ್ಲಿಯೂ ಕೂಡ ಅಭಿಮಾನವನ್ನ ಹೊಂದಬೇಕು ಈ ಎರಡೂ ದೃಷ್ಟಿಯಿಂದಲೂ ಕೂಡ ಇದು ಮುಖ್ಯವೇ ಏಕೆಂದ್ರೆ ಆತ್ಮಾಭಿಮಾನವನ್ನ ಇಲ್ಲದೆ ಇದ್ರೆ ನಮ್ಮ ಅಸ್ತಿತ್ವವೇ ಪ್ರಶ್ನಾರ್ಥಕವಾಗಿ ನಮ್ಮ ಮೇಲೆ ನಮಗೆ ನಂಬಿಕೆ ಇರಬೇಕಲ್ವೇ ಆತ್ಮವಿಶ್ವಾಸದೊಂದಿಗೆ ಆತ್ಮಾಭಿಮಾನವನ್ನು ಹೊಂದುವುದರೊಂದಿಗೆ ಬೇರೆಯವರ ಮೇಲೂ ಕೂಡ ಅಭಿಮಾನವನ್ನ ನಾವು ಹೊಂದಿಕೊಂಡು ಅಥವಾ ರೂಢಿಸಿಕೊಂಡು ಬದುಕಿದಾಗ ಬದುಕಿಗೊಂದು ಸ್ಪಷ್ಟತೆ ಬದುಕಿಗೊಂದು ಸುಂದರ ರೀತಿ ಸಾಧ್ಯವಾಗ್ತದೆ ಹಾಗಾಗಿ ಅಭಿಮಾನ ಒಂದೇ ಕುಲಂ ಅಭಿಮಾನ ಮುಂದೆ ಕುಲಂ ಅಣ್ಣು ಕುಲಂ ಮಾತು ಅಂದರೆ ಪರಾಕ್ರಮ ಮನುಷ್ಯ ಹೇಗೆ ಬದುಕಿದ ಅನ್ನುವುದೇ ಬಹಳ ಮುಖ್ಯ ಅಲ್ಲವೇ ಎಷ್ಟು ದಿವಸ ಬದುಕಿದ್ದ ಅನ್ನುವುದು ಮುಖ್ಯವಲ್ಲ ಹಾಗಾಗಿ ಪರಾಕ್ರಮದಿಂದ ನಮ್ಮ ಶಕ್ತಿ ಸಾಮರ್ಥ್ಯದೊಂದಿಗೆ ಸಾರ್ಥಕವಾದ ಬದುಕನ್ನು ಕಂಡಿಕೊಳ್ಳುವುದರಲ್ಲಿ ಇಹ ಪರ ಗುಟ್ಟು ಅಡಗಿದೆ ಎನ್ನುವಂಥದ್ದು ಹಾಗಾಗಿ ಪರಾಕ್ರಮದೊಂದಿಗೆ ಬದುಕುವ ರೀತಿ ನಮ್ಮತನದೊಂದಿಗೆ ಎಲ್ಲರಳು ನಾವಾಗಿ ನಮ್ಮಂತೆ ನಾವಾಗಿ ಬದುಕುವ ಬಗೆಯನ್ನ ನಾವಿಲ್ಲಿ ಕಂಡುಕೊಳ್ಳಬೇಕು ಈ ಎಲ್ಲ ಹಿನ್ನೆಲೆಯಲ್ಲಿ ಈ ಸಾಲುಗಳನ್ನ ನಾವು ಮತ್ತಷ್ಟು ಅವಲೋಕಿಸುವುದು ಕೂಡ ಇಲ್ಲಿ ಅವಶ್ಯಕವೆಂದು ಭಾವಿಸುತ್ತೆ ಈಗ ಈ ಸಂಗ್ರಾಮದಲ್ಲಿ ರಂಗದಲ್ಲಿ ನಿಮ್ಮ ಕುಲವಿದೆಯಲ್ಲ ಆ ಕುಲವೇ ಆ ಕುಲಮನ್ ನಿಮಗುಂಟು ಮಾಡುಗುಂ ಅನ್ನುವಂತ ಮಾತಿದೆಯಲ್ಲ ನಿಮ್ಮ ಕುಲವೇ ನಿಮಗೆ ಆ ಕುಲವನ್ನು ಅಂದ್ರೆ ವ್ಯಥೆಯನ್ನ ತರುವುದು ಖಂಡಿತವಾಗಿಯೂ ಅದು ನಿಮಗೆ ವ್ಯಥೆಯನ್ನ ತರದೆ ಬಿಡುವುದಿಲ್ಲ ಅಣ್ಣ ಅನ್ನುವಂತಹ ಮಾತುಗಳನ್ನ ಕರ್ಣ ಹೇಳ್ತಾನೆ ಆ ಮೂಲಕ ತನ್ನ ಕುಲ ನಿಂದೆಯನ್ನು ಮಾಡಿದಂತಹ ಗುರು ದ್ರೋಣಾಚಾರ್ಯರಿಗೆ ನಿಜವಾದ ಕುಲವೆಂದರೇನು ಎಂಬುದನ್ನ ತನ್ನ ಮಾತುಗಳ ಮೂಲಕ ತಿಳಿ ಹೇಳುತ್ತ ತಾನು ತನ್ನ ಮಾತುಗಳ ಮೂಲಕ ಹರಿತವಾಗಿ ಅದಕ್ಕೆ ಪ್ರತಿಕ್ರಿಯೆಯನ್ನು ತಾಗಿಸುತ್ತ ಶ್ರೇಷ್ಠವಾದಂತಹ ಒಂದು ವ್ಯಾಖ್ಯಾನವನ್ನೇ ಕುಲದ ಬಗ್ಗೆ ಕೊಟ್ಟ ಹೆಗ್ಗಳಿಕೆ ಪಂಪನದಾಗಿದೆ ಪಂಪ ಇಂತಹ ಮಾತುಗಳನ್ನ ತನ್ನ ಕಾವ್ಯದಲ್ಲಿ ಉಣಬಳಿಸುವುದರ ಮೂಲಕವೇ ಅದ್ಭುತ ಕವಿಯಾಗಿ ಮತ್ತು ಶ್ರೇಷ್ಠ ಕವಿಯಾಗಿ ನಮಗೆಲ್ಲ ಕಂಡಿದ್ದಲ್ಲವೇ ಕರ್ಣನ ಪಾತ್ರವನ್ನ ಅತ್ಯಂತ ಮನೋಜ್ಞವಾಗಿ ಕಾಣಿಸಿದ್ದರಿಂದಲೇ ಕರ್ಣ ರಸಾಯನಮಲ್ತೆ ಭಾರತಂ ಅನ್ನುವಂತಹ ಮಾತುಗಳು ಕೂಡ ಬಂದಿರುವುದಲ್ಲವೇ ಇಂತಹ ಕರ್ಣನ ಈ ವೀರಾವೇಶದ ಅರ್ಥಪೂರ್ಣವಾದ ನುಡಿಗಳನ್ನ ನೆನೆಯುತ್ತ ಮುಂದೆ ಕರ್ಣ ಕೈಗೊಂಡಂತಹ ಪ್ರತಿಜ್ಞೆಯೇನು ಹಾಗೆ ಅದಕ್ಕೆ ಅನುಗುಣವಾಗಿ ಭೀಷ್ಮರು ವಿವೇಚನೆಯಿಂದ ಆತ್ಮಾಭಿಮಾನದಿಂದ ಎಲ್ಲಕ್ಕಿಂತ ಹೆಚ್ಚಾಗಿ ಸಮಚಿತ್ತದಿಂದ ಪ್ರತಿಜ್ಞೆಯನ್ನು ಅವರು ಕೂಡ ಕೈಗೊಂಡ ಬಗೆಯನ್ನು ನಾಳೆ ದಿವಸ ಕೇಳೋಣ ತನ್ಮೂಲಕ ಈ ಕಾವ್ಯ ಸುಧೆಯನ್ನ ನಾವೆಲ್ಲ ಆಸ್ವಾದಿಸೋಣ ಅಂತ ಹೇಳ್ತಾ ಇದ್ದೇನೆ ತಮಗೆಲ್ಲರಿಗೂ ಕೂಡ ನಮಸ್ಕಾರ ಸಹೃದಯ ಗಮಕ ಬಂಧುಗಳಿಗೆಲ್ಲ ನಮಸ್ಕಾರ ಆದಿಕವಿ ಪಂಪವಿರಚಿತ ವಿಕ್ರಮಾರ್ಜುನ ವಿಜಯ ಕಾವ್ಯದ ಹತ್ತನೆಯ ಆಶ್ವಾಸದ ಮೂರನೇ ದಿನದ ಕಾರ್ಯಕ್ರಮಕ್ಕೆ ಇದೀಗ ಪ್ರವೇಶ ಮಾಡುತ್ತಿದ್ದೇವೆ ಭೀಷ್ಮರಿಗೆ ಸೇನಾಧಿಪತ್ಯದ ಪಟ್ಟವನ್ನ ಈಗಾಗಲೇ ಕಟ್ಟಲಾಗಿದೆ ಕರ್ಣನ ಅಸಹಿಷ್ಣುತೆಯ ಪ್ರತಿಭಟನೆ ಹೊರಹೊಮ್ಮಿದೆ ಇದನ್ನ ಗಮನಿಸಿದಂತಹ ಗುರು ದ್ರೋಣಾಚಾರ್ಯರು ಅದನ್ನ ವಿರೋಧಿಸಿದ್ದಾರೆ ಅವರ ಮಾತಿಗೆ ಸಿಡಿದೆದ್ದು ಕರ್ಣ ಶ್ರೇಷ್ಠ ಕುಲವೆಂದರೆ ಯಾವುದೆಂದು ವ್ಯಾಖ್ಯಾನಿಸಿದ್ದಾಗಿದೆ ದುಡುಕುತನದಿಂದ ಹಾಗೆ ಪ್ರತಿಜ್ಞೆಯನ್ನು ಕೂಡ ಕೈಗೊಳ್ಳುತ್ತಿದ್ದಾನೆ ನಾವಿಲ್ಲಿ ಗಮನಿಸಿಕೊಳ್ಳಬಹುದಾದ ಅಂಶ ಅಂದರೆ ಕರ್ಣನ ಈ ದುಡುಕು ಬುದ್ದಿ ಮತ್ತು ಭೀಷ್ಮಾಚಾರ್ಯರ ಪ್ರತಿ ಪ್ರತಿಜ್ಞೆಗಳೆಂಬ ಪರಸ್ಪರ ಈರ್ವರ ಆತ್ಮಾಭಿಮಾನದ ನಡೆ ದುರ್ಯೋಧನನಿಗೆ ತೊಡಕೆಯಾಯಿತು ಕರ್ಣ ಭೀಷ್ಮರು ಒಟ್ಟಾಗಿ ಯುದ್ಧ ಭೂಮಿಯಲ್ಲಿ ಅರ್ಜುನನನ್ನು ಎದುರಿಸದಂತಾಯಿತು ಒಂದರ್ಥದಲ್ಲಿ ಗಮನಿಸುವುದಾದರೆ ಅಪ್ಪ ಅಮ್ಮನ ಜಗಳದಲ್ಲಿ ಕೂಸು ಬಡವಾಯಿತು ಎಂಬಂತೆ ದುರ್ಯೋಧನನ ಸ್ಥಿತಿಯಾಯಿತು ಇಂದು ಈ ಸನ್ನಿವೇಶಗಳ ಅಂದರೆ ಒಂದರ್ಥದಲ್ಲಿ ಪ್ರತಿಜ್ಞಾ ನುಡಿಗಳ ಅವಲೋಕನವೇ ಪ್ರಸ್ತುತ ಕಾವ್ಯ ಭಾಗದ ವಸ್ತುವಾಗಿದೆ ಗಮನಿಸೋಣ ಗಂಗಾ ಸುತಾಸುತೊಡೆ ಶ್ರೇಷ್ಠ ಕುಲದ ಗುಣಲಕ್ಷಣಗಳನ್ನು ಬಹುವಾಗಿ ವ್ಯಾಖ್ಯಾನಿಸಿದ ಕರ್ಣ ಮಹಾ ಆತ್ಮಾಭಿಮಾನಿ ಹಾಗೆ ಸಮರದ ಶ್ರೇಷ್ಠ ಕಲಿ ಆದರೆ ಅಷ್ಟೇ ಮುಂಗೋಪಿ ಹಾಗಾಗಿ ಈ ಮಾತುಗಳನ್ನ ಪ್ರತಿಯಾಗಿ ಪ್ರತಿಜ್ಞಾ ರೂಪದಲ್ಲಿ ಹೇಳ್ತಾ ಇದ್ದಾನೆ ಈಗ ಗಂಗಾ ಸುತನ್ ಪೃಥಾಸುತನ್ ಗೆಲ್ದೋಡೆ ತಪೆ ಪೋಪೆನ್ ತಪಕೆ ಪೋಪೆನ್ ಇಲ್ಲಿರುವ ಈ ಗಂಗೆಯ ಅಥವಾ ಗಂಗೆಯ ಪುತ್ರರಾದ ಈ ಭೀಷ್ಮಾಚಾರ್ಯರು ಪೃಥಯ ಮಕ್ಕಳಾದ ಪಾಂಡವರನ್ನು ಗೆದ್ದಿದ್ದೇ ಆದರೆ ನಾನು ತಪಸ್ಸಿಗೆ ಹೋಗುತ್ತೇನೆ ಪಾಂಡವರ ಕೈಯಲ್ಲಿ ಈ ಗಾಂಗೆಯನಿಗೇನಾದರೂ ಮರಣವಾದರೆ ಶತ್ರುಗಳನ್ನು ಇಗೋ ನಾನು ಗೆಲ್ಲಬಯಸುತ್ತೇನೆ ಅವರೊಟ್ಟಿಗೆ ಬಿದ್ದು ಜಿದ್ದಾಜಿದ್ದಿಯಾಗಿ ಹೋರಾಡಿ ಅವರನ್ನು ಇರಿಯುತ್ತೇನೆ ಅಲ್ಲಿಯ ಇಗೋ ನಾನು ಬಿಲ್ಲು ಹಿಡಿಯುವುದಿಲ್ಲ ಬಿಲ್ಲು ಹಿಡಿಯುವುದಿಲ್ಲ ಇದು ನನ್ನ ಪ್ರತಿಜ್ಞೆ ನನ್ನ ನಾಲಗೆ ಆಡಿದ ನುಡಿ ಎಂದು ವಿರಾವೇಶದ ಮಾತುಗಳನ್ನ ಕರ್ಣ ಆಡುತ್ತಾನೆ ತನ್ನ ಕರ್ಣ ಪ್ರತಿಜ್ಞೆಯ ಮೂಲಕ ಆಗ ಕಲಿತನದ ವರ್ಕೋ ಚೌವನದ ಸ್ವರ್ಕೋ ನಿಜೇಶನ ಮಿಕ್ಸ್ಟೋ ಬಲದ ಪೊಡರ್ ಪು ಕರ್ಣಾ ಕರ್ಣಾ ನಿನಗುಳ್ಳಿ ಸು ಏನ ಗುಂಪೇ ಭಾರತ ಕಲಹಂ ಇಹಿರ್ಚುವಂ ಹರಿಗನ ಪೊಡೇ ಮೊಕ್ಕಳಂ ನೀ ಪಲಂಚಲದ ಪಲಂಚಾಲದ ಪೂಲ್ಪಡೆಯಲಪ್ಪುದು ಕಾಣ ಮಹಾಜಿರಂಗದ ಎಂದು ಮತ್ತೆಂದ ಮಾತು ಮಾತಿಗೆ ಬೆಳೆದು ಒಳಜಗಳದ ಕಾವು ಮೇಲೆ ಇರುತ್ತಿದೆ ಸಮಷ್ಟಿಯ ಕುಟುಂಬದ ಯಜಮಾನಿಕೆಯನ್ನ ಹೊತ್ತಂತ ಒಬ್ಬ ವಯೋವೃದ್ಧ ಹೇಗೆ ಗಾಂಭೀರ್ಯದಿಂದ ಮಾತುಗಳನ್ನಾಡಿ ಸಮಾಧಾನಿಸಿ ಕುಟುಂಬವನ್ನ ಸರಿಯಾದ ಪಥದಲ್ಲಿ ಸಾಗಿಸ್ತಾನೋ ಅಥವಾ ನಡೆಸ್ತಾನೋ ಹಾಗೆ ಕುರುಕುಲದ ಭಾರವನ್ನೇ ಹೊತ್ತ ಕುಲರುದ್ಧರಾದ ಜ್ಞಾನ ಗಾಂಗೆಯರು ತಮ್ಮ ಸಮತೂಕದ ಮಾತಿನಿಂದ ಕರ್ಣನಿಗೆ ಈ ರೀತಿಯಾಗಿ ಸಮಾಧಾನ ಮಾಡ್ತಾ ಇದ್ದಾರೆ ಕೇವಲ ಇದು ಸಮಾಧಾನದ ಮಾತಲ್ಲ ಕರ್ಣನ ಪ್ರತಿಭಟನಾತ್ಮಕವಾದಂತಹ ಪ್ರತಿಜ್ಞೆಗೆ ತಮ್ಮ ತಿರುಗೇಟು ಆಗಿದೆ ಆದರೆ ಪ್ರಾರಂಭದಲ್ಲಿ ಹೇಳ್ತಾ ಇದ್ದಾರೆ ಓ ಕರ್ಣ ಸರಿಯಪ್ಪ ನಿನ್ನ ಮಾತು ಸರಿಯಾಗಿದೆ ಕಲಿತನದ ಉರ್ಕು ಜೌವನದ ಸೊರ್ಕು ಅನ್ನುವಂಥ ಮಾತು ನಿನಗೆ ಕಲಿತನದ ಅಂದ್ರೆ ಶೌರ್ಯದ ಈ ಗರ್ವವಿದೆ ಹಾಗೆ ಯೌವನದ ಅಂದ್ರೆ ಈ ಯೌವನದ ಸೊಕ್ಕು ಇದೆಯಪ್ಪ ಹಾಗಾಗಿ ಈ ರೀತಿ ಮಾತನಾಡ್ತಾ ಇದೀಯ ಯೌವನವಿದೆ ಅಷ್ಟೇ ಮದವು ನಿನಗೆ ತುಂಬಿದೆ ಇದರೊಡನೆ ಚಕ್ರವರ್ತಿಯ ವಿಶ್ವಾಸವೂ ನಿನಗೆ ಇದೆ ಅತಿಶಯವಾದ ಭುಜಬಲದ ಶಕ್ತಿಯನ್ನ ಹೊಂದಿರುವವನು ನೀನು ನಿನ್ನಂತಹ ಶಕ್ತಿ ಸಾಮರ್ಥ್ಯ ನಮಗೆ ಉಂಟೆ ನಮಗೆ ಸಾಧ್ಯವಿಲ್ಲಪ್ಪ ಯಾಕೆಂದ್ರೆ ನಮಗೆ ವಯಸ್ಸಾಗಿದೆ ಅಲ್ವಾ ಹೌದು ನಿನ್ ಹೇಳ್ತಾ ಸರಿಯಾಗೇ ಇದೆ ಆದರೆ ಅಂಗರಾಜ ಇಗೋ ನಾಳೆ ನಡೆಯುವುದು ಸಾಮಾನ್ಯವಲ್ಲ ಅದು ಭಾರತದ ಯುದ್ದ ಎದುರಾಳಿಯಾಗಿ ನಿಲ್ಲುವವರು ಸಾಮಾನ್ಯರಲ್ಲ ನಮ್ಮ ಎದುರಾಳಿಯಾಗಿ ನಿಲ್ಲುವವನು ಹರಿಗ ಅಂದ್ರೆ ಅರ್ಜುನ ಎಂದ ಮೇಲೆ ಇದೇಕೆ ನೀನು ಈ ರೀತಿಯಾಗಿ ಮೇಲೆ ಎದ್ದೆದ್ದು ಬಿದ್ದು ನನ್ನ ಪೀಡಿಸುತ್ತೀಯ ಅಥವಾ ಆರ್ಭಟಿಸಲಿಕ್ಕೆ ಮುಂದಾಗ್ತಿದೀಯಾ ಇಗೋ ಓ ಅಣ್ಣ ಇಲ್ಲಿ ಆ ಬಳಸುವ ಪದ ಸಹಜವಾಗಿ ಆತ್ಮೀಯತೆಯೂ ಆಗುತ್ತದೆ ಹಾಗೆ ಅವನಿಗೆ ಎಚ್ಚರಿಸುವ ಬಗೆಯೂ ಆಗುತ್ತದೆ ಅಣ್ಣ ಈ ಮಹಾರಣದಂಗದಲ್ಲಿ ಎಲ್ಲ ವೀರರಿಗೂ ಒಮ್ಮೊಮ್ಮೆ ಸರದಿ ಬರುತ್ತದೆ ನಿನಗೂ ಅಷ್ಟೇ ಇದೆ ಎಂಬುವ ಹೇಳುವ ಮಾತು ಇಲ್ಲಿ ಕವಿಯ ಭಾಷೆಯಲ್ಲಿಯೇ ಹೇಳುವುದಾದರೆ ಸೂಳ್ಪಡೆಯಲ್ ಅಪ್ಪುದು ಮಹಾಜಿರಂಗದೊಳ್ ಸೂಲ್ಪಡೆಯಲ್ ಅಪ್ಪುದು ಮಹಾಜಿರಂಗದೊಳ್ ಅನ್ನುವಂಥ ಮಾತು ಅಂದರೆ ಈ ಮಹಾಯುದ್ಧ ರಂಗದಲ್ಲಿ ಸರದಿಯನ್ನು ಎಲ್ಲರೂ ಕೂಡ ಪಡೆಯುತ್ತಾರೆ ಕೆಲವರು ಮೊದಲು ಇನ್ನು ಕೆಲವರು ನಂತರ ಅಷ್ಟೇ ಆದರೆ ಎಲ್ಲ ವೀರರಿಗೂ ಒಮ್ಮೊಮ್ಮೆ ಸರದಿ ಇದ್ದೇ ಇದೆ ಅಣ್ಣ ನಾನು ಮೊದಲು ಹೋಗಬಹುದು ನನ್ನಿಂದೆ ನೀನು ಬರುತ್ತೀಯಾ ಅನ್ನುವುದನ್ನ ಅತ್ಯಂತ ಸೂಕ್ಷ್ಮವಾಗಿ ಮತ್ತು ಅನುಭವ ಪೂರಿತವಾಗಿ ಮುಂದಿನ ಭಾರತದಲ್ಲಿ ಆಗುವ ಘಟನೆಯನ್ನ ಭೀಷ್ಮಾಚಾರ್ಯರು ಎಚ್ಚರಿಸಿ ಮತ್ತು ತಮ್ಮ ಅನುಭವದ ನೆಲೆಗಟ್ಟಿನಲ್ಲಿ ತಿಳಿ ಹೇಳಿದ್ದಾರೆ ಕರ್ಣನಿಗೆ ಅಷ್ಟೇ ಅಲ್ಲ ಇವರ ಮುರಿತನದ ಬಗ್ಗೆ ಮಾತನಾಡಿದಾಗ ಅದಕ್ಕೊಂದು ಉತ್ತರವನ್ನು ಕೊಡಬೇಕಲ್ಲವೇ ಹಾಗಾಗಿ ಉತ್ತರವನ್ನು ಕೂಡ ಕೊಡ್ತಾ ಇದ್ದಾರೆ ಈ ಮಾತುಗಳ ಮೂಲಕ ಮುರಬಿಲ್ಬಲ್ಮೇ ಇರಿ ವಾದ ಭಗವಾಗುಡ ತಪ್ಪದು ಕರಮೇ ತುಚ್ಛಕ ಎನ್ನ ನುಡಿದ ನುಡಿಯಂ ಕರ್ಣನ ಆರ್ಭಟದ ನಡೆಯ ನುಡಿಗೆ ಅತ್ಯಂತ ಸಮಚಿತ್ತದಿಂದ ಪ್ರತಿಕ್ರಿಯಿಸಿದ ಗಾಂಗೆಯರು ಆತನಿಗೆ ಮಾತಿನ ಮೂಲಕವೇ ಅರಿವನ್ನು ತಿಳಿಸುವ ಪ್ರಯತ್ನವನ್ನು ಮಾಡಿದ್ದಾರೆ ಅಷ್ಟೇ ಅಲ್ಲ ಆತನ ಎಲ್ಲ ಪ್ರತಿಕ್ರಿಯೆಗೂ ಪ್ರತ್ಯುತ್ತರವನ್ನು ನೀಡುತ್ತಾ ಇದ್ದಾರೆ ಮೊದಲಿಗೆ ಹುಟ್ಟು ಸಾವು ಅದು ಶತಸಿದ್ಧ ಜಾತಸ್ಯಂ ಮರಣಂ ಧ್ರುವಂ ಎನ್ನುವಂತೆ ಹುಟ್ಟಿದ ಮನುಷ್ಯ ಅಸುನೀಗಲೇಬೇಕಲ್ಲವೇ ಹಾಗೆ ಮಹಾರಣರಂಗದಲ್ಲಿ ನಮ್ಮೆಲ್ಲರ ಪ್ರಾಣವೂ ಕೂಡ ಹೋಗಬಹುದು ಅದಕ್ಕೆ ಕೆಲವರು ಮೊದಲು ಕೆಲವರು ನಂತರ ಎಂಬ ಉತ್ತರವನ್ನ ಕೊಟ್ಟ ಮೇಲೆ ಮುದಿತನದ ವಿಚಾರವನ್ನು ಮಾತನಾಡ್ತಾ ಇದ್ದಾರೆ ಇವರ ವಯಸ್ಸನ್ನು ಅತ್ಯಂತ ಹೀನವಾಗಿ ಅಥವಾ ಇವರು ಅಸಮರ್ಥರು ಎಂಬುದಾಗಿ ಮಾತನಾಡಿದ ಕರ್ಣನ ಮಾತಿಗೆ ಸಮಾಧಾನದಿಂದ ಪ್ರತಿಕ್ರಿಯೆ ನೀಡುತ್ತಾ ಭೀಷ್ಮಾಚಾರ್ಯರು ಹೌದಪ್ಪ ನಿನ್ನ ಮಾತು ಸರಿ ಮುದಿತನವಿದ್ದಾಗ ಬಿಲ್ಲಿನ ಚಾಕಚಕ್ಯತೆಯಾಗಲಿ ಇರಿಯುವಂತ ಅಂದ್ರೆ ಕೊಲ್ಲುವಂತಹ ಪರಾಕ್ರಮಗಳಾಗಲಿ ವಿಚಾರ ಮಾಡಿ ನೋಡಿದರೆ ಕಷ್ಟವಪ್ಪ ಅದು ಕಷ್ಟ ನಿನ್ನ ಮಾತು ಸುಳ್ಳಲ್ಲ ಸತ್ಯವೇ ನಮ್ಮ ಸ್ಥಿತಿ ಅತ್ಯಂತ ಹೀನ ಸ್ಥಿತಿ ಆಗಬಹುದು ಯುದ್ಧ ಭೂಮಿಯಲ್ಲಿ ಆದರೆ ನನ್ನ ಮಾತನ್ನು ಸ್ವಲ್ಪ ಕೇಳು ನನ್ನ ಭುಜಬಲ ಪರಾಕ್ರಮವು ಇನ್ನೂ ಬಹಳವಾಗಿದೆ ಅದರ ಶೌರ್ಯ ಪರಾಕ್ರಮಗಳನ್ನ ನೀನು ಕೂಡ ಸ್ವಲ್ಪ ಅರ್ಥ ಮಾಡಿಕೊಳ್ಳಬೇಕಲ್ಲವೇ ಹಾಗಾಗಿ ಇದು ಮುಂದೆ ನಡೆಯುವಂತಹ ಈ ಮಹಾಭಾರತದ ರಣರಂಗದಲ್ಲಿ ನನ್ನ ನಡೆಯ ಬಗೆಯನ್ನು ನೀನು ಸ್ವಲ್ಪ ಕೇಳುವಂತವನಾಗು ಎಂಬುದಾಗಿ ತನ್ನ ದೊರೆಯಾದಂತಹ ದುರ್ಯೋಧನನಿಗೆ ಹೇಗೆ ತನ್ನ ಋಣವನ್ನು ತಾನು ತೀರಿಸುವೆನು ಮತ್ತು ಮಹಾಸಮರದಲ್ಲಿ ತನ್ನ ಪರಾ ಕ್ರಮವನ್ನ ತಾನು ತೋರಿಸುವೆನು ಎಂಬುದಾಗಿ ಈ ರೀತಿಯಾಗಿ ಭೀಷ್ಮ ಪ್ರತಿಜ್ಞೆಯನ್ನ ಮಾಡುತ್ತಾ ಇದ್ದಾರೆ ಪಿಡಿಯಂ ಭೀಷ್ಮರುಕ್ರಮನೆಂಬ ಚಕ್ರಿಯಂ ಇಳಾಚಕ್ರಂ ಭಯಂಪೆಂ ಕರ ಚಕ್ರಮಂ ನರರಂ ತೂದಾ ಕುರುಕ್ಷೇತ್ರ ಪಡುವಂಗಾವುದು ಪಿಂ ನಿಧರಾಧೀಶರ ಪಡಲಿಟ್ಟಂತರ ಮಾಳ್ೋವದೆ ಪಯುಂಛಾಶಿರುವರಂ ಯುಧ ಎಂದು ಮಹಾಪ್ರತಿಜ್ಞಾರೂಢನಾಥ ಗಾಂಗೇಯನ ಅಳವನ್ ಅಳವಲ್ಲದೆ ಅವರಂ ಅವರ ವಿಜಯಂಗೈಂ ಎಂದು ಕಳಿಪಿ ಮರುದಿವಸಂ ಯುದ್ಧಸನ್ನದ್ಧರಾಗೆ ಪ್ರಯಾಣಿಯಂ ಪಿಡಿಯಂ ಚಕ್ರಮನೆಂಬಕ್ರಿಯನ್ ಇಲಾಚಕ್ರಂ ಭಯಂಗೊಳ್ನ ಪಿಡಿಪ್ಪೆಂ ಕರಚಕ್ರಮನ್ ಅಂದರೆ ಮಹಾ ಸಮರದಲ್ಲಿ ತಾನು ಭಾಗವಹಿಸುವುದಿಲ್ಲ ಎಂದು ನುಡಿರುವಂತಹ ಆ ಕೃಷ್ಣ ಇದ್ದಾನಲ್ಲ ಆ ಕೃಷ್ಣನ ಪ್ರತಿಜ್ಞೆ ಮುರಿಯುವ ಹಾಗೆ ನಾನು ಮಾಡ್ತೇನೆ ಭೂ ಚಕ್ರವೇ ನಡುಗುವಂತೆ ಅವನ ಕೈಯಲ್ಲಿ ಚಕ್ರ ಹಿಡಿಯುವ ಹಾಗೆ ಮಾಡುತ್ತೇನೆ ಅಂದರೆ ಕೃಷ್ಣನ ಮಾತು ಏನಿದೆಯೋ ಅದನ್ನು ಹುಸಿಯಾಗುವಂತೆ ಮಾಡುತ್ತೇನೆ ಕೃಷ್ಣ ಚಕ್ರವನ್ನ ಧರಿಸಬೇಕು ಆ ರೀತಿ ಮಾಡುತ್ತೇನೆ ಅಷ್ಟೇ ಅಲ್ಲ ಅರ್ಜುನನ ರಥವನ್ನು ಕುರುಕ್ಷೇತ್ರದಿಂದ ಪಶ್ಚಿಮ ದಿಕ್ಕಿನೆಡೆಗೆ ಎಂಟುಗಾವುದ ದೂರದವರೆಗೆ ದೂಡುವಂತೆ ಮಾಡುತ್ತೇನೆ ಅದೇ ನನ್ನ ಬಿಲ್ಲು ವಿದ್ಯೆಯ ಕೈಚಳಕ ತಿಳಿದಿರಲಿ ಒಂದೊಂದು ದಿನದ ಯುದ್ದದಿಂದಲೂ ಈಗೋ ಅತಿ ದ್ವೇಷದಿಂದ ಹತ್ತು ದರಾಧೀಶರನ್ನ ಚೆಲ್ಲಾಪಿಲ್ಲಿಯಾಗಿ ಉದುರಿ ಬೀಳಿಸುತ್ತೇನೆ ಇದು ನನ್ನ ಪ್ರತಿಜ್ಞೆ ಎಂಬುದಾಗಿ ಮಹಾಪ್ರತಿಜ್ಞಾರೂಢರಾಗ್ತಾರೆ ಗಾಂಗೆಯರು ಇಂತಹ ಪ್ರತಿಜ್ಞೆಯನ್ನು ಕೇಳಿದೊಡನೆಯೇ ಅಲ್ಲಿದ್ದವರೆಲ್ಲರೂ ಕೂಡ ವಿಸ್ಮಿತರಾಗ್ತಾರೆ ಭೀಷ್ಮಾಚಾರ್ಯರ ಪ್ರತಿಜ್ಞೆಗೆ ಜೈಕಾರದೊಂದಿಗೆ ಅವರ ಸಾಮರ್ಥ್ಯಕ್ಕೆ ತಲೆದೂಗುತ್ತಾರೆ ಇದನ್ನ ಕುರು ಕುರುಕುಲದ ರಾಜನಾದಂತಹ ದುರ್ಯೋಧನ ಅವರಿಗೆ ವಿಶೇಷವಾಗಿ ನಮನವನ್ನ ಸಲ್ಲಿಸುತ್ತ ಮುಂದಿನ ಕಾರ್ಯದ ಕಡೆಗೆ ಸಿದ್ದಗೊಳಿಸುತ್ತಿದ್ದಾನೆ ಮತ್ತು ಅವರನ್ನ ಸಮಾಧಾನಿಸಿ ಅವರಿಗೆ ಗೌರವವನ್ನು ಅರ್ಪಿಸಿ ಮುಂದಾದ ಎಂಬಲ್ಲಿಗೆ ನಾಳೆಯ ದಿವಸದ ಕಾವ್ಯಭಾಗದ ಮುಂದುವರೆದ ಭಾಗವನ್ನ ಅವಲೋಕಿಸೋಣ ನಮಸ್ಕಾರ ಆತ್ಮೀಯ ಶ್ರೋತೃಗಳಿಗೆಲ್ಲ ನಮಸ್ಕಾರ ಪಂಪ ಭಾರತದ ಹತ್ತನೆಯ ಆಶ್ವಾಸದ ನಾಲ್ಕನೆಯ ದಿನದ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಶುಭೋದಯವನ್ನು ಕೋರುತ್ತ ಈ ದಿವಸ ನಾವು ಕುರುಕ್ಷೇತ್ರದತ್ತ ಕುರುಸೇನೆ ನಡೆದ ಬಗೆಯನ್ನ ಹಾಗೂ ಪಾಂಡವರ ಪಾಳಯದಲ್ಲಿ ಶ್ವೇತನೆಗೆ ನಾಯಕ ಕಟ್ಟಿದ ಸನ್ನಿವೇಶವನ್ನ ಅವಲೋಕಿಸಬಹುದಾಗಿದೆ ಈಗಾಗಲೇ ಕೌರವನ ಪಾಳೆಯದಲ್ಲಿ ಗುರು ಭೀಷ್ಮಾಚಾರ್ಯರನ್ನ ಸೇನಾಧಿಪತ್ಯಕ್ಷೆ ನಾಯಕರನ್ನಾಗಿ ಮಾಡಿಕೊಂಡು ಅವರ ನೇತೃತ್ವದಲ್ಲಿ ಯುದ್ಧ ಸನ್ನದ್ಧರಾಗಿ ರಣಭೇರಿಯೊಂದಿಗೆ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ತಮ್ಮೆಲ್ಲ ಚತುರಂಗ ಬಲವನ್ನು ಸಿದ್ದ ಮಾಡಿಕೊಂಡು ರಣರಂಗದತ್ತ ಪಯಣವನ್ನ ನಡೆಸುತ್ತಿದ್ದಾರೆ ಆ ರಣರಂಗದತ್ತ ಪಯಣ ಸಾಕ್ತಾ ಇರುವಂತಹ ಪ್ರಸಂಗವನ್ನ ಕವಿ ಪಂಪ ಅತ್ಯಂತ ಆಕರ್ಷಕವಾಗಿ ಮತ್ತು ಉತ್ಪ್ರೇಕ್ಷಾಲಂಕಾರದೊಂದಿಗೆ ಈ ಪದ್ಯದ ಮೂಲಕ ತಿಳಿಸ್ತಾ ಇದ್ದಾರೆ ಕೇಳೋಣ ಎಂದು ಮಹಾ ಪ್ರತಿಜ್ಞಾರೂಢನದ ಗಾಂಗೆಯನ್ ಅಳವನ್ ಅಳವಲ್ಲದೆ ಪೊಗೊಳ್ಳು ಅವರಂಬೀಡಿಂಗೆ ಬಿಜಯಂಗೈವಿಮೆಂದು ಕಳಿಪಿ ಮರುದಿವಸಂ ಯುದ್ಧ ಸನ್ನದ್ಧನಾಗಿ ಪ್ರಯಾಣ ಭೈರಿಯಂ ಪೊಯಿಸಿದಾಗ ಕೆಡದಂ ಪದ್ಮಜಂ ಆಸನಾ ಬುರುಹದಿಂದ ಆಗಳ ಸುರೇಂದ್ರ ಚಲಂ ನಡಗಿತ್ತು ಅರ್ಕನ್ ಅಳಕ್ಕೆ ಗೆಟ್ಟು ನಭದಿಂ ತೂಲ್ದಂ ಮರುಳ್ ದப்பிದಲ್ ರುಡನಂ ಗೌರಿ समस्तम यीत्रिभुवनम पंकेजपत्रंबुव नड़ुगितय उर्वी पर्व दुदू तत्सन्ना भेरीरव कुसेसने युद्ध सन्द्धरागी ರಣರಂಗಕ್ಕೆ ರಣಭೇರಿಯನ್ನ ಮೊಳಗಿಸುತ್ತ ಹೊರಟ ಬಗೆಯನ್ನ ಕವಿ ಪಂಪ ಚಿತ್ರಿಸಿದ ಬಗೆಯೇ ಅತ್ಯಂತ ಆಕರ್ಷಕವಾದದ್ದು ಅದನ್ನ ಕವಿ ಈ ಮಾತುಗಳಲ್ಲಿ ತಿಳಿಸ್ತಾ ಇದ್ದಾರೆ ಕೌರವ ಸೇನೆ ಹೋದ ಬಗೆ ಇದೆ ಅದು ಇಡೀ ಬ್ರಹ್ಮಾಂಡವನ್ನೇ ಚಕಿತಗೊಳಿಸುವಂತೆ ಉಂಟು ಅದಕ್ಕಾಗಿ ಹೇಳ್ತಾ ಇದ್ದಾನೆ ಕವಿ ಕೆಡೆದನ್ ಪದ್ಮಜನ್ ಅಂದರೆ ಸೃಷ್ಟಿಕರ್ತನಾದ ಬ್ರಹ್ಮನೇ ತನ್ನ ಆಸನದಿಂದ ಅಂದರೆ ಪದ್ಮಾಸನದಿಂದ ಜಾರಿ ಬೀಳ್ತಾ ಇದ್ದಾನೆ ಮೇರು ಪರ್ವತವೇ ನಡುಗುತ್ತಿದೆ ಸೂರ್ಯ ವಿಶಾಲ ಆಗಸದಲ್ಲಿ ನೆಲೆಗೆಟ್ಟುಕೊಂಡು ದೂರ ಸರಿಯುತ್ತಿದ್ದಾನಂತೆ ತನ್ನ ಸಹಜವಾದಂತಹ ಒಂದು ಉಗಮವಾಗುವ ಮತ್ತು ಮುಳುಗುವ ಜಾಗವನ್ನೇ ಬಿಟ್ಟು ಹೋಗ್ತಾ ಇದ್ದಾನೆ ಎನ್ನುವ ರೀತಿಯಲ್ಲಿ ಗೌರಿ ದೇವಿಗೆ ದಿಗ್ಭ್ರಮೆ ಉಂಟಾಗಿ ತನ್ನ ಪತಿ ಶಿವನನ್ನ ಬಿಗಿಯದಪ್ಪಿಕೊಂಡಿದ್ದಾಳಂತೆ ಬಿಗಿದಪ್ಪಿಕೊಂಡಿದ್ದಾಳೆ ಮೂರು ಲೋಕಗಳು ಕೂಡ ಕಮಲದಳದ ಮೇಲಿನ ನೀರಿನಂತೆ ಅಲುಗಾಡುತ್ತಿವೆ ಅದಕ್ಕೆ ಕವಿ ಬಳಸ್ತಾನೆ ಪದವನ್ನ ಸಮಸ್ತಂ ಈ ತ್ರಿಭುವನಂ ಪಂಕೇಜ ಪತ್ರಾಂಬುವಲ್ ನಡುಗಿತ್ತು ಅನ್ನುವಂಥ ರೀತಿಯಲ್ಲಿ ಅಂದ್ರೆ ಈ ಮೂರು ಲೋಕಗಳು ಕೂಡ ಕಮಲದ ಮೇಲಿನ ನೀರಿನಂತೆ ಕಮಲ ದಳದ ಮೇಲಿನ ನೀರಿನಂತೆ ಒಂದು ಮಾತು ಹೇಳ್ತೇವೆ ಪದ್ಮಪತ್ರದ ಜಲಬಿಂದು ವಿನಂತೆ ಅಂತ ಸಾಮಾನ್ಯವಾಗಿ ಇಂತಹ ಹೋಲಿಕೆಗಳನ್ನ ಕಾವ್ಯಗಳಲ್ಲಿ ಅಲ್ಲಲ್ಲಿ ಅನೇಕ ಕವಿಗಳು ಅತ್ಯಂತ ಪ್ರಜ್ಞಾಪೂರ್ವಕವಾಗಿ ಬಳಸ್ತಾರೆ ಏಕೆಂದ್ರೆ ಪದ್ಮಪತ್ರದ ಜಲಬಿಂದು ಅದೊಂದು ಚಂಚಲತೆಗೆ ಅಥವಾ ಅದೊಂದು ಯಾವುದೇ ರೀತಿಯಾದಂತಹ ಒಂದು ಹಿಡಿತವಿಲ್ಲದೆ ಲೀಲಾಜವಾಗಿ ಅಲುಗಾಡುವಂತ ಪ್ರಕ್ರಿಯೆ ಹಾಗೆ ಇಲ್ಲಿಯೂ ಕೂಡ ಮೂರು ಜಗತ್ತು ಕೂಡ ಭಯದಿಂದ ಅಲುಗಾಡಿ ಹೋಗ್ತಾ ಇದೆಯಂತೆ ಈ ಶಬ್ದದ ಒಂದು ಪ್ರಭಾವದಿಂದಾಗಿ ಈ ರೀತಿ ಮೊಳಗಿದ ರಣಭೇರಿ ಆರ್ಭಟ ಇಡೀ ಭೂಮಂಡಲವಲ್ಲ ಅಜಾಂಡವನ್ನೇ ಅಂದ್ರೆ ಬ್ರಹ್ಮಾಂಡವನ್ನೇ ವ್ಯಾಪಿಸಿ ನಿಂತಿದೆ ಇಂತಹ ರಣಭೇರಿಯೊಂದಿಗೆ ಕುರುಸೇನೆ ಸಾಗುತ್ತಿರುವಾಗ ಅಂತು ಮೊಳಗುವ ಭೇರೀರವದೊಡನೆ ನೆಲಮ್ಮೊಳಗೆಯು ತಳ್ತೆತ್ತಿದ ವಿಚಿತ್ರಕೇತುಗಳೊಡನೆ ಉತ್ಪಾತಕೇತುಗಳು ಮೂಡೆಯು ಪೆರ್ವೆಂಡಿರ್ ಸೂಸುವಸೇಸೆಯೊಡನೆ ರುಧಿರವರ್ಷಂ ಸೂಸೆಯು ಹಿತಪುರೋಹಿತ ಜಯ ಜಯಧ್ವನಿಗಳೊಡನೆ ಮಹಾಕ್ರಂದನಧ್ವನಿಗಳ ನಿಮಿತ್ತ ಆಕಾಶದುಳ್ವಗೆಯುಂ ಕಾದುವೆನೆಂದು ನೆಗಳೆ ನುಡಿದ ನುಡಿಯುಮಂ ಪಿಡಿದ ಚಲಮುಮಂ ಬಗೆದು ಸೆರಗುಮಂಬೆರಗುಮಂಬಗೆಯದೆ ಮಂಗಳಾಭರಣದುಳ್ನೆರೆಯ ಕೈಗೆಯದು ಮುತ್ತಿನ ಮಾಣಿಕದ ಮಂಡನಾಯೋಗಗಳು ಆಯೋಗಂಗೊಂಡು ಬಂದ ಮದಾಂಧ ಗಂಧ ಪಟ್ಟವರ್ಧನನ ಬೆಂಗೆವಾಯ್ದು nayam anayam jayam yanage apajayam iduyasham ayasham yambidam bagayade ನಿಶ್ಚಯಿ ಕಲಹ ಮನೆ ಮನದುರ್ಭಯ ಮರ್ಯದ ಕಲಿಸು ಯೋಧನ ಪೊರಮಟ್ಟಂ ಭಯಂ ಸುಯೋಧನ ಮನದು ಕಲಹ ಮನೆ ನಿಶ್ಚಯಿಸಿ ಸುಯೋಧನ ಪೊರಮಟ್ಟಂ ಭೂಮಂಡಲದಲ್ಲಿ ಆದ ವ್ಯತ್ಯಾಸಗಳನ್ನು ಕವಿ ಪಂಪ ಈ ವಚನದ ಮೂಲಕ ತಿಳಿಸ್ತಾ ಇಂತಹ ರಣಭೇರಿಯ ಆರ್ಭಟಕ್ಕೆ ನೆಲ ಅಬ್ಬರಿಸುತ್ತಿದೆ ಮೇಲೆತ್ತಿದ ವಿಚಿತ್ರಕೇತುಗಳೊಡನೆ ಅಂದರೆ ಬಾವುಟಗಳೊಡನೆ ಧೂಮಕೇತುಗಳು ಆಕಾಶದಲ್ಲಿ ಮೂಡುತ್ತಿವೆ ಹಿರಿಯ ಹೆಂಗಸರು ಎರಚಿದ ಕೆಂಪು ಮಂತ್ರಾಕ್ಷತೆಗಳು ರಕ್ತದ ಮಳೆಯೊಂದಿಗೆ ಸುರಿಯುವಂತಾಗಿದೆ ಹಿತ ಹಾರೈಸುವ ಪುರೋಹಿತರ ಜಯಕಾರದೊಡನೆ ಆಹಾಕ್ರಂದನ ಧ್ವನಿ ಅಕಾರಣವಾಗಿ ಆಕಾಶದಲ್ಲಿ ಹುಟ್ಟಿಕೊಳ್ಳಲಾರಂಭಿಸಿದೆಯಂತೆ ಸಮರ ಸಾರಿದ ನುಡಿದ ನುಡಿ ಚಲಗಳನ್ನೆ ಹಿಡಿದವನಾದಂತಾ. ಯಾವ ಭಯ ಮತ್ತು ಅಪಾಯಗಳನ್ನು ಯೋಚಿಸದಂತಹ ದುರ್ಯೋಧನ ಮಂಗಳಕರವಾದಂತಹ ಆಭರಣವನ್ನು ಧರಿಸಿಕೊಂಡು ಮಾಣಿಕ್ಯಗಳಿಂದ ಮುತ್ತುಗಳಿಂದ ಅಲಂಕೃತವಾಗಿ ಪಟ್ಟದಾನೆಯನ್ನ ಏರಿ ಯುದ್ಧೋತ್ಸಾಹದಿಂದ ಸಾಕ್ತಾ ಇದ್ದಾನೆ ಅವನು ಸಾಗಿದ ಬಗೆಯನ್ನ ಕವಿ ಅತ್ಯಂತ ಮನೋಜ್ಞವಾಗಿ ಇಲ್ಲಿ ಒಂದು ಕಂದ ಪದ್ಯದ ಮೂಲಕ ತಿಳಿಸುತ್ತಿದ್ದಾರೆ ನಯಂ ಅನಯಂ ಜಯಂ ಏನಗೆ ಅಪ ಜಯಂ ಅನ್ನುವಂತಹ ಪದ್ಯದ ಮೂಲಕ ಇಲ್ಲಿ ನಾವು ಗಮನಿಸಿಕೊಳ್ಬೇಕು ಯುದ್ದಕ್ಕೆ ಹಾತೊರೆಯುವ ಮನಸ್ಸು ಹೇಗೆ ಯುದ್ಧದ ಕಡೆಯೇ ತನ್ನ ಗಮನವನ್ನು ಕೇಂದ್ರೀಕರಿಸಿಕೊಂಡಿರಬೇಕು ಅನ್ನೋದನ್ನ ಈ ಪದ್ಯ ಸ್ಪಷ್ಟವಾಗಿ ತಿಳಿಹೇಳತ್ತಿದೆ ದುರ್ಯೋಧನ ಈಗಾಗಲೇ ಯುದ್ದವನ್ನ ನಿಶ್ಚಯಿಸಿದ್ದಾಗಿದೆ ಅವನ ಮನಸ್ಸಿನಲ್ಲಿ ಯುದ್ದವಲ್ಲದೆ ಬೇರೆ ವಿಚಾರವಿಲ್ಲ ಹಾಗಾಗಿ ಯಾವುದೇ ನೀತಿ ಅನೀತಿಗಳಾಗಲಿ ಯೋಚಿಸಲಿಲ್ಲ ಜಯ ಮತ್ತು ಅಪಜಯಗಳ ಬಗ್ಗೆ ಚಿಂತಿಸಲೂ ಇಲ್ಲ ಕೀರ್ತಿ ಮತ್ತು ಅಪಕೀರ್ತಿಗಳನ್ನು ಲೆಕ್ಕಕ್ಕೆ ಇಟ್ಟುಕೊಂಡಿಲ್ಲ ಅಂದ್ರೆ ಲೆಕ್ಕಿಸಿಯೇ ಇಲ್ಲ ಅಂತ್ಯ ನಿಶ್ಚಯ ಅದುವೆ ಯುದ್ಧ ಯುದ್ಧ ಯುದ್ಧದ ಮೂಲಕವೇ ಎಲ್ಲದಕ್ಕೂ ಉತ್ತರ ಎಂಬುದು ದುರ್ಯೋಧನನ ಮನದ ಸ್ಪಷ್ಟ ನಿರ್ಣಯವಾಗಿದೆ ಹಾಗಾಗಿ ಯುದ್ಧವೊಂದೇ ತುಂಬಿ ಬಂದು ಭಯವನ್ನೇ ಕಂಡರಿಯದ ಮಹಾಕಲಿಯಾದ ಸುಯೋಧನ ಮುನ್ನಡೆಯುತ್ತಿದ್ದಾನಂತೆ ಮುನ್ನಡೆಯುತ್ತಿದ್ದಾನೆ ಅವನ ಜೊತೆಯಲ್ಲಿ ಅವನ ದೊಡ್ಡ ಪರಿವಾರವೆ ಸಾಕ್ತಾ ಇದೆ ಆ ಪರಿವಾರದ ಸಾಗಿದ ಬಗೆಯನ್ನ ಕವಿ ಪಂಪ ಅದ್ಭುತವಾಗಿ ನಮಗೆ ಚಿತ್ರಿಸಿಕೊಡುತ್ತಾನೆ ತನ್ನ ಕಾವ್ಯದ ಮೂಲಕ ಯಾರ್ಯಾರಿದ್ದಾರೆ ಹೇಗೆಲ್ಲ ಸಾಕ್ತಾ ಇದ್ದಾರೆ ಅನ್ನೋದನ್ನ ನಾವು ಗಮನಿಸೋಣ ಮದವದ್ದಂತಿ ಮದ ಮುಧಾರೆೊಂದೊಂದರುಳ್ಕೂ ಪಂಡಿದ ಜಾತ್ಯಶ್ವರಥಾಶ್ವ ಸಂಕುಳಕಲೀನೋದ್ಭೂತಲಾಲ ಜಲಂಕದಡೆ ಎಳ್ಳು ಎತ್ತ ಮುಂಕೆ ಬೇರೆ ಪರಭಾ ಕ್ಕೆ ಸನ್ನಿಧ ಕೌರವಧ್ವಜಿನಿಯುಳ್ ಕಾಳಿಂದಿಯು ಗಂಗೆಯು ಮದವದ್ದಂತಿ ಮದ ಬುಧಾರೆಗಳವೊಂದೊಂದರುಳ್ ಕೂಡೆ ಜಾತ್ಯಶ್ವರಥಾಶ್ವ ಸಂಕುಳ ಖಲೀನೋದ್ಭೂತಲಾಲಾ ಜಲಂ ಕದಡೆ ಕೌರವಧ್ವಜಿನಿಯು ಕಾಳಿಂದಿಯು ಗಂಗೆಯು ಸನ್ನಿಧ ಮಾಗಿರ್ದೂ ಕೌರವೇಂದ್ರನಾದ ಸುಯೋಧನನ ಪರಿವಾರವೇಣು ಸಾಮಾನ್ಯವೇ ಗಾಂಗೇಯರ ನೇತೃತ್ವದಲ್ಲಿ ಗುರು ದ್ರೋಣಾಚಾರ್ಯರು ಅಶ್ವತ್ಥಾಮ ಕೃಪಾ ಕೃತವರ್ಮ ಕರ್ಣ ಮತ್ತು ಅವನ ಮಕ್ಕಳಾದ ಋಷಸೇನ ಚಿತ್ರಸೇನರ ಜೊತೆಗೆ ಜಯದ್ರಥ ಜಯತ್ಸೇನ ಸುದಕ್ಷಿಣ ಶಲ್ಯ ಶಕುನಿ ದೃಷ್ಟಕೇತು ನೀಳ ಭಗದತ್ತ ಶೃತಾಯುಧ ನಿಯತಾಯುಧ ಅಚ್ಯುತಾಯುಧ ಹೀಗೆ ಅನೇಕ ಅತಿರಥ ಮಹಾರಥರೆಲ್ಲರೂ ಕೂಡ ಯುದ್ಧೋತ್ಸಾಹದಿಂದ ಹೆಜ್ಜೆ ಇಡ್ತಾ ಇದ್ದಾರೆ ಹನ್ನೊಂದು ಅಕ್ಷೋಯಿಣಿ ಸೈನ್ಯ ದುರ್ಯೋಧನನ ಪರಿವಾರದಲ್ಲಿರುವಂತದ್ದು ಅಷ್ಟೇ ಅಲ್ಲ ಅದನ್ನ ಕವಿ ಬಹಳ ಸೊಗಸಾಗಿ ಮುಂದಿನ ಮಾತುಗಳಲ್ಲಿ ತಿಳಿಸ್ತಾ ಸಂಸಪ್ತಕರು ಎಂಬ ಹದಿನೆಂಟು ಕೋಟಿ ರಥಗಳೊಡನೆ ಎಲ್ಲರೂ ಕೂಡ ಒಳಗೂಡ್ತಾ ಇದ್ದಾರಂತೆ ಯುತ್ಸು ದುಃಾಸನ ಚಿತ್ರಸೇನಾ ದುಸಸಹ ದುಸಳ ಮಿಂದಾನುವಿಂದ ದುರ್ಧಣ ಅನ್ನುವಂತಹ ಮಹಾಭಾವುಗಳು ಅನ್ನುವಂತಹ ನೂರವರು ಸಹೋದರರೊಡನೆ ಲಕ್ಕಣ್ಣನೆ ಮೊದಲಾದ ನೂರಾರು ಮಕ್ಕಳು ಎಲ್ಲರೂ ಕೂಡ ಈ ಯುದ್ಧದಲ್ಲಿ ತಮ್ಮ ಸಾಹಸವನ್ನ ಮೆರಲಿಕ್ಕೆ ಸಿದ್ಧರಾಗ್ತಾ ಇದ್ದಾರೆ ಮತ್ತು ಕುರುಕ್ಷೇತ್ರದತ್ತ ಸಾಕ್ತಾ ಇದ್ದಾರೆ ಪ್ರಳಯ ಕಾಲದ ವಾಯುವಿನ ರಭಸಕ್ಕೆ ಸಮುದ್ರವೇ ಚಲಿಸುವಂತೆ ಈ ಚಲಿಸಿದಂತಹ ಚತುರಂಗ ಸೇನೆ ಕುರುಕ್ಷೇತ್ರದ ಕಡೆಗೆ ತಮ್ಮ ಪಯಣವನ್ನ ನಡೆಸ್ತಾ ಇದೆ ಅಥವಾ ಸಾಗುತ್ತಾ ಇದ್ದಾರೆ ಯೋಧರ ಒಟ್ಟು ಲೆಕ್ಕ ಲೆಕ್ಕವೆಷ್ಟೆಂದು ಹೇಳಲು ಕಷ್ಟವಾಗತ್ತೆ ಎಂತಾನೆ ಪಂಪ ಒಂದನ್ನು ಮಾತ್ರ ಹೇಳಬಹುದಂತೆ ಅದು ಹೇಗೆ ಅಂತಂದ್ರೆ ಮಹಾಸೇನೆ ಎಬ್ಬಿಸಿದ ಧೂಳು ಮಾತ್ರ ಈಗ ಆಕಾಶದವರೆಗೂ ಕೂಡ ವ್ಯಾಪಿಸಿ ಬಿಟ್ಟಿದೆ ಇದನ್ನ ನಾವು ಕಂಡು ನಾವು ಅರ್ಥ ಮಾಡಿಕೊಳ್ಬೇಕು ಆ ಸೇನೆ ಎಷ್ಟೆಲ್ಲ ಇದೆ ಅನ್ನುವುದನ್ನ ಆ ವ್ಯಾಪಕವಾಗಿ ಹರಡಿದ್ದ ಧೂಳಿನಿಂದ ತಿಳಿಯಾಗಿದ್ದ ಆಕಾಶ ಮತ್ತು ಗಂಗಾ ನದಿಯೆಲ್ಲ ಕೆಸರುಗಟ್ಟಿತು ಎಂಬುದಾಗಿ ಕವಿ ಒಂದು ಕವಿಸಮಯವನ್ನ ಅಥವಾ ಕವಿಯ ಉದ್ಗಾರವನ್ನ ಇಲ್ಲಿ ವಿಶೇಷವಾಗಿ ಪ್ರಸ್ತುತ ಪಂಪ ಭಾರತದಲ್ಲಿ ಕಾಣಿಸ್ತಾನೆ ಹೀಗೆ ಆ ಇಡೀ ಸೈನ್ಯವೇ ಸಾಗುತ್ತಾ ಇರುವಾಗ ಮದಿಸಿದಂತಹ ಆನೆಗಳ ಮದೋದಕ ಹರಿದು ಪ್ರವಾಹವಾಗ್ತಾ ಜಾತಿ ಕುದರೆ ರಥಕ್ಕೆ ಹೂಡಿದ ಕುದರೆಗಳ ಕಡಿವಾಣ ಬಿಗಿದಿರುವ ಬಾಯಿಂದ ಸೋರ್ತಾ ಜೊಲ್ಲು ಅದು ಕೂಡ ಪ್ರವಾಹದೋಪಾದಿಯಲ್ಲಿ ಹರಿದು ಸಾಕ್ತಾ ಇದೆ ಬಹುಶಃ ಎರಡು ಪ್ರವಾಹಗಳು ಅದು ಗಂಗೆ ಮತ್ತು ಯಮುನೆಯರು ಅಂತ ಅಂದುಕೊಳ್ಳಬಹುದು ಆ ಗಂಗೆ ಯಮುನೆಯರು ಎರಡು ಪ್ರವಾಹದೋಪಾದಿಯಲ್ಲಿ ಮತ್ತೊಂದು ರೂಪವನ್ನು ತಾಳಿ ಹರಿತಾ ಇದ್ದಾರೇನೋ ಅನ್ನಿಸುವಂತೆ ಇಲ್ಲಿ ಕಂಡು ಬರ್ತಾ ಇದೆ ಕೌರವ ಸೇನೆಯ ಬಳಿಯಲ್ಲೇ ಹರಿಯುವ ಈ ಪ್ರವಾಹವನ್ನು ಜನರು ಸಮೀಪದಿಂದ ಕಾಣುತ್ತಾ ಇದ್ದಾರೆ ಈ ರೀತಿಯಾಗಿ ಒಂದರ್ಥದಲ್ಲಿ ಇಡಿ ಸೇನಾ ಸಮೂಹವೇ ನಮ್ಮ ಲೆಕ್ಕಕ್ಕೆ ಸಿಗದಷ್ಟು ಮತ್ತು ಕಂಡಷ್ಟು ನಾವು ಭಾವಿಸಿದಷ್ಟು ಅನ್ನುವಂತೆ ವಿಸ್ತಾರವಾಗಿ ಸಾಗುತ್ತಾ ಇದೆ ಅನ್ನುವಂತಹ ಮಾತು ಈ ಸಂದರ್ಭದಲ್ಲಿಯೇ ಇಂತಹ ಕುರುಕ್ಷೇತ್ರದ ಕಡೆಗೆ ಪೂರ್ವ ದಿಕ್ಕಿನಲ್ಲಿ ಪ್ರದೇಶದಲ್ಲಿ ಪೂರ್ವ ದಿಕ್ಕಿನ ಕಡೆಯ ಪ್ರದೇಶದಲ್ಲಿ ಪ್ರಳಯ ಉದ್ಭವಿಸಿದಂತೆ ಉಂಟಾಯಿತು ಎಂಬುದನ್ನು ಕವಿ ಸೂಚಿಸುತ್ತಾ ಅವರು ಕುರುಕ್ಷೇತ್ರಕ್ಕೆ ಪಶ್ಚಿಮಾಭಿಮುಖಿ ಮುಖವಾಗಿ ಅಂದ್ರೆ ನಾವಿಲ್ಲಿ ಅರ್ಥ ಮಾಡಿಕೊಳ್ಬೇಕು ಪಶ್ಚಿಮಕ್ಕೆ ಅಭಿಮುಖವಾಗಿ ಇವರು ಬಂದಿದ್ದಾರೆ ಕುರುಕ್ಷೇತ್ರದಲ್ಲಿ ಬೀಡನ್ನು ತಾವು ಕಟ್ಟಿಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಪ್ರಾಯನ ಕಡೆಗೆ ತಮ್ಮ ದೂತನನ್ನ ಕಳುಹಿಸಬೇಕು ಅಂತ ಹೇಳಿ ಶಕುನಿಯ ಮಗನಾದ ಉಳೂಕನನ್ನ ದುರ್ಯೋಧನ ಕಳಿಸಿದ್ದಾನೆ ದೂತನಾಗಿ ಆ ದೂತ ಬಂದು ಪಾಂಡವರ ಬಳಿ ಹೇಳಿಕೊಳ್ತಾನೆ ಈ ರೀತಿಯಾಗಿ ದೂತನ ಮೂಲಕ ಧರ್ಮಜನಿಗೆ ಮಾತಿನ ಬಾಣವನ್ನ ಬಿಡ್ತಾ ಇದ್ದಾನೆ ದುರ್ಯೋಧನ ಆ ದೂತ ಹೇಳೋದು ಈ ಮಾತುಗಳನ್ನ ನಿಮ್ಮಲ್ಲಿರುವ ಆಯುಧಗಳನ್ನ ಹರಿತ ಮಾಡಿರಿ ಆನೆಗಳಿಗೆ ಪೂಜೆ ಸಲ್ಲಿಸಿರಿ ಪ್ರಖ್ಯಾತ ಕುದುರೆಗಳಿಗೆ ಈಗ ಪೂಜೆ ಮಾಡಿರಿ ಸಮರ ವೀರರೆನಿಸಿಕೊಳ್ಳಿ ಯುದ್ಧಾರಂಭ ಸೂಚಕವಾಗಿ ಕೊಳ್ಳಿಗಳನ್ನ ನೀವು ಮೇಲೆತ್ತಿ ಬೀಸಿರಿ ನಿರಂತರವಾಗಿ ಸಮರ ಘೋಷಗಳು ಪ್ರಧ್ವನಿ ಅಂದ್ರೆ ಪ್ರತಿಧ್ವನಿಸಲಿ ರಣರಂಗದಲ್ಲಿ ಉಬ್ಬೆದ್ದು ಬೀಡುಬಿಟ್ಟಿರುವ ಸೈನ್ಯಕ್ಕೆ ನೀವು ಎಚ್ಚರ ಮಾಡಿರಿ ಸುಮ್ಮನೆ ವ್ಯರ್ಥ ಕಾಲಹರಣ ಮಾಡಬೇಡಿ ಇಗೋ ನಾಳೆಯೇ ಯುದ್ಧವಾಗಲಿ ಇದು ನಮ್ಮ ಕಡೆಯಿಂದ ನಿಮಗೆ ಬಂದಿರುವ ಸಂದೇಶ ಎಂಬುದಾಗಿ ಉಳುಕ ಹೇಳತಾನೆ, ಅದಕ್ಕೆ ಪ್ರತಿಯಾಗಿ ಧರ್ಮರಾಯನು ಮಾತನ್ನ ಈ ರೀತಿಯಾಗಿ ಕೊಡ್ತಾ ಇದ್ದಾನಂತೆ ಎಂತಹ ಅದ್ಭುತವಾದ ಅರ್ಥಪೂರ್ಣ ನುಡಿಗಳನ್ನ ಧರ್ಮರಾಯ ಹೇಳ್ತಾನೆ ನೋಡಿ ಆ ದೂತನು ತಂದ ಸುದ್ದಿಯನ್ನ ಕೇಳಿ ಧರ್ಮಜ ಈ ರೀತಿಯಾಗಿ ಹೇಳ್ತಾನೆ ಹಾಗೆ ಹುಟ್ಟಿ ಮಸೆದ ದಿನವೇ ಇಗೋ ಆಯುಧಗಳನ್ನು ಮಸೆದುದ್ದಾಯಿತು ಪೂಜಿಸಲು ಆನೆಗಳಾಗಲಿ ಕುದುರೆಗಳಾಗಲಿ ನಮ್ಮಲ್ಲಿ ಇಲ್ಲವೆಂದೇ ಭಾವಿಸೋಣ ಏಕೆಂದರೆ ನನ್ನೊಡ ಹುಟ್ಟಿದ ನಾಲ್ವರು ನನ್ನ ಜಟ್ಟಿಗಳಿದ್ದಾರಲ್ಲ ಅವರೇ ನಾಲ್ಕು ಆನೆಗಳು ಆ ಆನೆಗಳನ್ನ ಪೂಜಿಸಿ ರಣರಂಗದಲ್ಲಿ ನಿಮ್ಮ ಮೇಲೆ ಬಿಡುತ್ತೇನೆ ಎಂದಿಗೂ ಈ ಮಾತುಗಳೇ ಸ್ಥಿರವೆಂದು ನಿಮ್ಮ ಒಡೆಯನಿಗೆ ನೀ ಹೇಳು ಇನ್ನು ತಡವಿಲ್ಲ ಇಗೋ ನಾಳೆಯೇ ಕಾಳಗ ಸಿದ್ಧರಾಗಿ ಎಂಬುದಾಗಿ ಧರ್ಮರಾಯನು ಕೂಡ ಅದಕ್ಕೆ ಪ್ರತಿಯಾಗಿ ಉತ್ತರವನ್ನ ಕೊಡ್ತಾನೆ ಇಲ್ಲಿ ನಾವು ಗಮನಿಸಿಕೊಳ್ಬೇಕು ಪ್ರತಿಯೊಂದು ಸನ್ನಿವೇಶವನ್ನು ಕೂಡ ಹೇಗೆ ತನ್ನ ಅನುಭವ ಮತ್ತು ತನ್ನ ಆಲೋಚನೆಯ ಕ್ರಮದಲ್ಲಿ ಇಲ್ಲಿ ಅಭಿವ್ಯಕ್ತಪಡಿಸುತ್ತಾನೆ ಅಂತ ಮೂಲ ಮಹಾಭಾರತದಲ್ಲಿ ನಾವು ಗಮನಿಸಿಕೊಂಡಾಗ ಗಮನಿಸಿಕೊಂಡಾಗುಕನ ಮಾತಿಗೆ ಭೀಮನು ಹುಂಕರಿಸಿ ಮಾತನಾಡ್ತಾನೆ ಸರ್ವೇಶಾಮ್ ಧಾರ್ತರಾಷ್ಟ್ರಾಣ ಅಹಂ ಮೃತ್ಯು ಅಂತ ಮಾತನ್ನು ಹೇಳುತ್ತಾನೆ ಅಂದ್ರೆ ಧೃತರಾಷ್ಟ್ರನ ಎಲ್ಲ ಮಕ್ಕಳಿಗೂ ನಾನೇ ಮೃತ್ಯು ನೆಲದ ಮೇಲಿನ ಈ ಛಲದಿಂದ ಕೌರವನು ವ್ಯರ್ಥವಾಗಿ ಮರಣವನ್ನು ಹೊಂದಿ ರಣಹದ್ದಿಗೆ ಆಹಾರವಾಗಲಿದ್ದಾನೆ ಇಗೋ ಇದನ್ನು ನೆನಪಿಟ್ಟುಕೊಳ್ಳಲಿ ಆ ಕುಹಕಿಯನ್ನು ಇದೇ ರೀತಿಯಾಗಿ ನೀನು ಎಚ್ಚರಿಸು ಎಂಬುದಾಗಿ ಆ ದೂತನಿಗೆ ಭೀಮಸೇನ ಆರ್ಭಟಿಸಿ ಹೇಳತಾನೆ. ಅದನ್ನ ನಮ್ಮ ಮೂಲ ಭಾರತದಲ್ಲಿ ನಾವು ಗಮನಿಸಬಹುದು ಇಲ್ಲಿ ಧರ್ಮರಾಯನೇ ಉತ್ತರವನ್ನ ಕೊಟ್ಟು ಕಳಿಸಿದ ಪ್ರಸಂಗವನ್ನ ಅವಲೋಕಿಸಬಹುದಾಗಿದೆ ಈ ರೀತಿಯಾಗಿ ಆ ದೂತನ ಕಳಿಸಿಕೊಟ್ಟ ನಂತರ ನನ್ನ ಕಡೆ ನೋಡಿ ಯಾರಿಗೆ ವೀರಪಟ್ಟವನ್ನ ಕಟ್ಟಬೇಕು ಯಾರಿಗೆ ಕಟ್ಟೋಣ ಕೃಷ್ಣ ನೀನು ತಿಳಿಸಬೇಕು ಅಂತ ಹೇಳಿ ಪ್ರಾರ್ಥಿಸ್ತಾ ಇದ್ದಾನೆ ಆಗ ಎಂದಾದೂತ ನಂಬಿಸರ್ಜಿಸಿ ಪುಂಡರೀಕಾಕ್ಷಂಗೆ ಬಳಿಯ ನಟ್ಟಿ ಭರಿಸಿ ನಮ್ಮ ಪಡೆಯೊಳ್ಳಾರ್ಗೆ ವೀರ ೈರಿಯಲ್ಲಿ ಪಡೆದಂಬಿಲ್ಲಂ ಧನುರ್ವಿದ್ಯೆಗೆ ಅಂತುವ ತಂಗೆ ಅಗ್ಗಳ ಮಾರುಮಲ್ಲದರಿಂದ ಶ್ವೇತಂಗ್ ಅಂತ ನದಿ ಯಂದರಿದು ಯಂದರಿ ತ್ವೇತಂಗೇ ಭೂರೋ ಕವಿಖ್ಯಾತ ಅಗ್ರವೀರ ಪಟ್ಟ ಧರ್ಮಜಂ ವೀರಪಟ್ಟಮನ್ ಉದಾರಂ ಧರ್ಮಜಂ ಶ್ವೇತಂಗೆ ಕಟ್ಟಿದ ಧರ್ಮಜನ ಮಾತಿಗೆ ಪುಂಡರೀಕಾಕ್ಷನಾದ ಶ್ರೀಕೃಷ್ಣ ಈ ರೀತಿಯಾಗಿ ನಿರ್ಧರಿಸಿ ಹೇಳುತ್ತಾ ಇದ್ದಾನೆ ಇಗೋ ಪಾಂಡವರ ಪಾಳಯದ ಸೇನಾನಾಯಕನಾಗಿ ಸೇನಾಧಿಪತ್ಯದ ಪಟ್ಟವನ್ನ ಕಟ್ಟಲಿಕ್ಕೆ ಯೋಗ್ಯನಾದವನೆಂದರೆ ಮಾತಂಗ ರಕ್ಕಸನಿಗೆ ವೈರಿಯಾದ ಶಿವನಿಂದಲೇ ಬಿಲ್ಲನ್ನು ಪಡೆದಂತಹ ವೀರ ಶ್ವೇತಕುಮಾರ ಅವನಿಗೆ ಪಟ್ಟವನ್ನು ಕಟ್ಟೋಣ ಎನ್ನುತ್ತಾನೆ ಧನುರ್ವಿದ್ಯೆಯಲ್ಲಿ ಅವನಿಗೆ ಸರಿಸಾಟಿಯಾದವರು ಯಾರೂ ಇಲ್ಲ ಅಲ್ಲವೇ ಆದ್ದರಿಂದ ಅವನಿಗೆ ವೀರಪಟ್ಟಕಟ್ಟುವುದೇ ಉಚಿತವಾದದ್ದು ಗಾಂಗೆಯನ ಎದುರು ನಿಲ್ಲಲು ಸರಿಸಮನಾದವನು ಅವನೇ ವಿರಾಟನ ಹಿರಿಯ ಪುತ್ರನಾದಂತಹ ಶ್ವೇತ ಮಾತ್ರನೇ ಗಾಂಗೇಯರ ಜೊತೆಯಾಗಿ ನಿಲ್ಲುವಂತಹ ಸಾಮರ್ಥ್ಯವುಳ್ಳವನು ಎಂಬುದಾಗಿ ಕೃಷ್ಣ ಧರ್ಮಜನಿಗೆ ತಿಳಿಸಲು ಲೋಕವಿಖ್ಯಾತವಾದಂತಹ ಈ ವೀರನಿಗೆ ವೀರಪಟ್ಟವನ್ನ ಧರ್ಮಜ ಕಟ್ಟುತ್ತಾನೆ ನಾಳೆಯ ದಿನವೇ ಯುದ್ದಾರಂಭ ಪ್ರಾರಂಭವಾಗುತ್ತದೆ ಎಂಬುದನ್ನು ಘೋಷಣೆ ಮಾಡಿ ಎಲ್ಲೆಡೆ ಸಿದ್ದತೆಗಳು ವಿಸ್ತರಿಸಲಾಗಿ ಎಲ್ಲ ಸೇನಾ ಕೂಡ ಸಿದ್ದರಾಗ್ತಾ ಇದ್ದಾರೆ ಉತ್ಸಾಹ ಇದ್ದಾರೆ ಅವರವರ ಪೂಜೆ ಅವರವರ ಒಂದು ದಾನಕ್ರಮ ಇತ್ಯಾದಿಗಳಲ್ಲಿ ತೊಡಗಿ ಸಂಪೂರ್ಣವಾಗಿ ಯುದ್ಧವನ್ನ ಅಪೇಕ್ಷಿಸಿ ಕಾಯ್ತಾ ಇದ್ದಾರಂತೆ ಇವರ ಒಂದು ಕಾಯುವಿಕೆಯ ಬಗೆಯನ್ನ ಅಥವಾ ಇವರೆಲ್ಲರ ಸಿದ್ಧತೆಯ ಬಗೆಯನ್ನ ಪಂಪ ತನ್ನ ಕಾವ್ಯದಲ್ಲಿ ಅತ್ಯಂತ ಮನೋಹರವಾಗಿ ಚಿತ್ರಿಸಿದ್ದಾನೆ ನಾಯಕ ವೀರರ ವೀರಾಲಾಪಗಳು ಮತ್ತು ವೀರ ಪತ್ನಿಯರ ಕವಿಯಲ್ಲಿ ಚಿತ್ರಿಸ್ತಾನೆ ಇವೆಲ್ಲವನ್ನು ಕೂಡ ನಾಳೆಯ ದಿವಸ ನಾವು ಗಮನಿಸಬಹುದಾಗಿದೆ ಮುಖ್ಯವಾಗಿ ಹೇಳುವುದಾದರೆ ಯುದ್ದವೆಂದರೆ ಕೇವಲ ಆಯುಧಗಳ ಹೋರಾಟವಲ್ಲ ಅದೊಂದು ರೋಚಕ ಅನುಭವಗಳ ಮನಸ್ಸನ್ನು ಅಣಿಗೊಳಿಸುವ ದಿವ್ಯ ಸಂಕಲ್ಪ ಯಾತ್ರೆ ಅಂತಹ ಯುದ್ದೋತ್ಸಾಹದ ಯುದ್ದ ಸಿದ್ಧತೆಯ ಬಗ್ಗೆ ನಮ್ಮ ಸೇನಾನಿಗಳು ಯಾವ ರೀತಿಯಲ್ಲಿ ಸಿದ್ಧರಾದರು ಮತ್ತು ವೀರ ವನಿತೆಯರು ಹೇಗೆ ಅದಕ್ಕೆ ಹೂಂಬು ಕೊಟ್ಟು ಅವರನ್ನ ಅನಿಗೊಳಿಸಿದರು ಎಂಬುದನ್ನು ನಾಳೆಯ ದಿವಸ ಗಮನಿಸೋಣ ತನ್ಮೂಲಕ ಕಾವ್ಯಾಸ್ವಾದವನ್ನ ನಾವೆಲ್ಲ ಮಾಡೋಣ ನಮಸ್ಕಾರ ಆತ್ಮೀಯ ಶ್ರೋತೃ ಬಂಧುಗಳಿಗೆ ನಮಸ್ಕಾರ ಪಂಪಭಾರತದ ಹತ್ತನೆಯ ಆಶ್ವಾಸದ ಐದನೇ ದಿನದ ಕಾರ್ಯಕ್ರಮಕ್ಕೆ ತಮಗೆಲ್ಲ ಶುಭೋದಯವನ್ನು ಕೋರುತ್ತ ಕುರುಕ್ಷೇತ್ರದಲ್ಲಿ ಎರಡೂ ಪಾಳೆಯದವರು ಅಂದರೆ ಕೌರವರು ಮತ್ತು ಪಾಂಡವರು ಬಂದು ಬಿಡಾರವನ್ನು ಹೂಡಲಾಗಿ ಅಲ್ಲಿ ಪರಸ್ಪರ ನಾಯಕ ವೀರರ ವೀರಾಲಾಪಗಳನ್ನು ಈ ಪ್ರಸ್ತುತ ಪದ್ಯಗಳ ಮುಂದಿನ ಪದ್ಯಗಳ ಮೂಲಕ ಕವಿ ಪಂಪ ಚಿತ್ರಿಸಿರುವ ಬಗೆಯನ್ನು ನಾವು ಕಾಣಬಹುದಾಗಿದೆ ಪಂಪ ಅದ್ಭುತ ಕವಿಯೂ ಹೌದು ಹಾಗೆ ಕಲಿಯೂ ಹೌದು ಹಾಗಾಗಿ ವೀರಾವೇಶದ ಪ್ರಸಂಗಗಳನ್ನ ಮತ್ತು ಒಬ್ಬ ಯೋಧನ ಮನಸ್ಥಿತಿಯನ್ನ ಬಹಳ ಚೆನ್ನಾಗಿ ತನ್ನ ಕಾವ್ಯಗಳಲ್ಲಿ ಅಲ್ಲಲ್ಲಿ ತನ್ನ ಕಾವ್ಯದ ಮೂಲಕವೇ ಉಣಬಡಿಸಿ ನಮಗೊಂದು ಅದ್ಭುತ ರಸಾನುಭವನ್ನ ಮತ್ತು ವಿವೇಚನೆಯನ್ನ ತಿಳಿಸಿಕೊಡುತ್ತಾನೆ ಪ್ರಸ್ತುತ ಈ ಮುಂದಿನ ಪದ್ಯಗಳಲ್ಲೂ ಕೂಡ ನಾವದನ್ನು ಗಮನಿಸಬಹುದಾಗಿದ್ದು ಸಮರ ಸಂಭ್ರಮದಲ್ಲಿ ಆವೇಶಗೊಂಡ ವೀರರು ಹಲವರು ಉತ್ಸಾಹ ಸಾಧನೆ ಶೌರ್ಯ ಪ್ರದರ್ಶನಗಳ ಬಗ್ಗೆ ತಮ್ಮ ತಮ್ಮಲ್ಲೇ ಮನಸ್ಸು ಬಿಚ್ಚಿ ಒಂದೆಡೆಯಲ್ಲಿ ತಮ್ಮ ಸಾಹಸಗಳನ್ನು ಹೆಮ್ಮೆಯಿಂದ ಹೇಳಿಕೊಳ್ತಾ ಅವರಿಗಿಂತ ನಾವೇನು ಕಮ್ಮಿ ಇಲ್ಲ ಎಂಬಂತೆ ವೀರ ಕೂಡ ಈ ರೀತಿಯಾಗಿ ಮಾತನಾಡ್ತಾ ಇದ್ದಾರಂತೆ ಅದನ್ನ ಕವಿ ನಮಗಿಲ್ಲಿ ಕಾಣಿಸುತ್ತಾನೆ ಒಬ್ಬ ವೀರ ತನ್ನ ನಲ್ಲೆಯೊಡನೆ ಈ ರೀತಿಯಾಗಿ ಮಾತನಾಡ್ತಾ ಇದ್ದಾನೆ ಈ ಹೊತ್ತು ನಾನು ಇರುವುದು ಇಲ್ಲಿ ಆದರೆ ನಾಳೆ ದೇವಲೋಕದ ಕನ್ಯೆಯರ ಓಲಗದಲ್ಲಿರುತ್ತೇನೆ ಎಂದು ತನ್ನ ಯುದ್ದದ ಸಂದರ್ಭದಲ್ಲಿ ಪ್ರಾಣಾರ್ಪಣೆಯ ಹಿರಿಮೆಯನ್ನ ಊಹಿಸಿ ಮೆಚ್ಚಿ ಹೇಳ್ತಾ ಇದ್ರೆ ಆಗ ಪತ್ನಿ ಹೇಳ್ತಾಳೆ ನೀನು ಆಡಿದಂತೆ ಅಲ್ಲಿಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ ನಾಳೆ ಹಿಂದಿರುಗಿ ನನ್ನೊಡನೆ ನೀನು ಬರ್ತೀಯ ಅದು ಹೇಗೆ ಅಂತ ಹೇಳ್ತೀಯಾ ಇಗೋ ನನಗೆ ನನ್ನ ಓಲೆಯ ಸೌಭಾಗ್ಯವುಂಟು ಎಂದು ತನ್ನ ಪತಿವ್ರತಾ ಶಕ್ತಿಯನ್ನ ಪ್ರದರ್ಶಿಸ್ತಾಳಂತೆ ಹೀಗೆ ಪ್ರತಿಯೊಂದು ಕುಟುಂಬಗಳಲ್ಲೂ ಕೂಡ ಹೇಗೆ ಯೋಧರು ತಾವು ಯುದ್ದಕ್ಕೆ ಸನ್ನದ್ದರಾಗ್ತಾ ಇದ್ರು ಮತ್ತು ವೀರ ವನಿತೆಯರು ಹೇಗೆಲ್ಲ ಮಾತನಾಡ್ತಿದ್ರು ಅನ್ನೋದನ್ನ ಕವಿ ಪಂಪ ನಮಗೆ ಕಣ್ಣಿಗೆ ಕಟ್ಟಿಕೊಡ್ತಾನೆ ಹಾಗೆ ಮತ್ತೊಂದು ಕಡೆ ಇಂತಹ ವೀರಾವೇಶದ ಮಾತುಕತೆ ನಡೀತಾ ಇದೆ ದರ್ಭೆಯ ಶಯನದಲ್ಲಿ ಮಲಗಿದ್ದ ತನ್ನ ಪ್ರಾಣೇಶ್ವರನ ಅಂತ್ಯ ನಿರ್ಧಾರವನ್ನು ತಿಳಿದು ತಾನೂ ಅವನೊಡನೆ ಪ್ರಾಣಾರ್ಪಣೆಯನ್ನು ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದಾಳಂತೆ ವೀರವನಿತೆ ಹಾಗಾಗಿ ಅವಳು ಯಾವ ರೀತಿಯಲ್ಲಿ ಹೇಳ್ತಾ ಇದ್ದಾಳೆ ಏನು ಮಾತನಾಡ್ತಾ ಇದ್ದಾಳೆ ಪದ್ಯದ ಮೂಲಕವೇ ಕೇಳೋಣ ಪಂಪನ ಕಾವ್ಯದ ಶಕ್ತಿಯನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕಾದರೆ ಅವನ ಕಾವ್ಯವಲ್ಲದೆ ನಮಗೆ ಮತ್ಯಾವುದಿದೆ ಪದ್ಯಗಳ ಮೂಲಕವೇ ನಾವು ಪಂಪನನ್ನ ಮತ್ತಷ್ಟು ಅರ್ಥ ಮಾಡಿಕೊಳ್ಳಲಿಕ್ಕೆ ಅಥವಾ ಮತ್ತಷ್ಟು ಆತನ ಕಾವ್ಯದ ಒಂದು ಶ್ರೇಷ್ಠತೆಯನ್ನ ಗುರುತು ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗ್ತದೆ ಅಲ್ವಾ ಆ ಹಿನ್ನೆಲೆಯಲ್ಲಿ ಈ ಪದ್ಯವನ್ನು ನಾವು ನೋಡಬೇಕಾಗಿದೆ ಉತ್ಪಲ ಮಾಲಾ ಕವಿ ಈ ಪದ್ಯದ ಮೂಲಕ ಒಬ್ಬ ವೀರ ವನಿತೆಯ ಮನದ ಇಂಗಿತವನ್ನ ಅತ್ಯಂತ ಸೋಪಜ್ಞತೆಯಿಂದ ಮನಮೊಟ್ಟುವಂತೆ ರಸಿಕತೆಯಿಂದ ಇಲ್ಲಿ ತಿಳಿಸ್ತಾ ಸನ್ನಿವೇಶ ಯುದ್ಧ ಆದರೆ ಆಕೆ ಮಾತನಾಡುತ್ತಿರೋ ಮಾತು ನೋಡಿ ಎಷ್ಟು ಮನಸ್ಸಿಗೆ ಮುದವನ್ನ ಮತ್ತು ಆ ಪ್ರೇಮದ ಅದರಲ್ಲೂ ಕೂಡ ಕಪಟವಿಲ್ಲದ ಪ್ರೇಮವನ್ನ ಇದು ಪ್ರತಿಬಿಂಬಿಸ್ತಾ ಇದೆ ಇಲ್ಲಿ ಒಂದು ಪದ್ಯದ ಮೂಲಕ ತಾವು ಕೇಳಿದ್ದೀರಾ ಈಗಿದರ ವಿವರಣೆಯನ್ನು ಗಮನಿಸುವುದಾದರೆ ಒಬ್ಬ ವೀರವನಿತೆ ಹೇಳ್ತಾ ಇದ್ದಾಳೆ ನಾಳೆ ಈಗೋ ನನ್ನ ಪತಿ ದಿವಿಜಾಂಗನೆಯರೊಡನೆ ಕೂಡಿಕೊಳ್ಳುತ್ತಾನೆ ಅಂದರೆ ದಿವಿಜಾಂಗನಿಗೆ ರೊಡನೆ ಕೂಡಿಕೊಳ್ಳಲಿಕ್ಕೆ ಅವನು ಹೋಗಬಹುದು ಅವನು ಹೋಗಲಿ. ಆದರೆ ನಾನು ಇಲ್ಲೇ ಉಳಿಯುತ್ತೇನೆಯೇ ನಾನು ಉಳಿಲಿಕ್ಕೆ ಸಾಧ್ಯ ಇದೆಯೇ ಇಲ್ಲ ನಾನು ಅಷ್ಟು ದಡ್ಡಳಲ್ಲ ಅವನಿಗಿಂತ ಮುಂಚೆಯೇ ನಾನೇ ಅಲ್ಲಿ ಹೋಗ್ತೇನೆ ಅಂದ್ರೆ ನನ್ನ ಪ್ರಾಣವನ್ನು ಕೂಡ ನಾನು ತ್ಯಾಗ ಮಾಡ್ತೇನೆ ಎನ್ನುವಂತ ಮಾತು ಪ್ರೇಮದ ಜಯವನ್ನು ಗೆಲ್ಲುವಂತೆ ಇಗೋ ದೇವಲೋಕದಲ್ಲಿ ನನ್ನೊಡೆಯನನ್ನು ಎದುರುಗೊಳ್ಳುತ್ತೇನೆ ಅದೊಂದು ಮಾತನ್ನ ಕವಿ ಹೇಳತಾನೆ. ದಿವಿಜಾಂಗನೆಯೊಳ್ ತೊಡದಿರ್ಪನ್ ಅಲ್ಲಿ ಹೋಗ್ಬಿಡ್ತಾನೆ ಅವನು ಅಪ್ಸರೆಯೊಂದಿಗೆ ಎಂತ ಈ ಮಾತುಗಳು ಸಾಮಾನ್ಯವಾಗಿ ನಾವು ಅನೇಕ ಸಂದರ್ಭಗಳಲ್ಲಿ ಸನ್ನಿವೇಶಗಳಲ್ಲಿ ಯುದ್ಧದ ವೀರರ ಬಗ್ಗೆ ಗಮನಿಸಿದ್ದೇವೆ ಏಕೆಂದ್ರೆ ಈ ಒಬ್ಬ ಕ್ಷತ್ರಿಯನಾದವನಿಗೆ ಅಥವಾ ಒಬ್ಬ ವೀರನಾದವನಿಗೆ ವಿಶೇಷವಾಗಿ ನಾವು ವೀರನಾದವನಿಗೆ ಅಂತ ಗಮನಿಸೋದಾದ್ರೆ ಅವನು ತನ್ನ ಬಾಹುಬಲದಿಂದ ಪರಾಕ್ರಮದಿಂದ ಅವನು ತನ್ನ ವಿರೋಧಿಗಳನ್ನ ಅಥವಾ ತನ್ನ ಶತ್ರುಗಳನ್ನ ನಾಶ ಮಾಡಿ ನಿರೋಧಾರ್ಥವಾದ ಗೆಲುವನ್ನು ಪಡ್ಕೊಳ್ತಾನೆ ಗೆದ್ದರೆ ವಿಜಯ ಲಕ್ಷ್ಮಿಯ ವೈಭವದ ಸಡಗರ ಸೋತರೆ ಚಿಂತೆ ಇಲ್ಲ ಸಾವು ಆ ಸಾವಲ್ಲೂ ಕೂಡ ತೃಪ್ತಿ ಎಂತಹ ತೃಪ್ತಿ ಅಂದರೆ ಅದು ತನ್ನ ಪ್ರಾಣವನ್ನ ಅರ್ಪಿಸಿಕೊಂಡಂತಹ ತನ್ನ ಒಡೆಯನಿಗಾಗಿ ಪ್ರಾಣವನ್ನ ಅರ್ಪಿಸಿಕೊಂಡಂತ ಸಾರ್ಥಕ ದಕ್ಷಣ ವೀರ ಸ್ವರ್ಗದ ಕ್ಷಣ ಅಂತಹ ವೀರ ಸ್ವರ್ಗಕ್ಕೆ ಹೋದಾಗ ಸುಮ್ಮನೆ ಏನೋ ಇಲ್ಲ ಅಲ್ಲಿ ದೇವಲೋಕದ ಅಪ್ಸರ ಸ್ತ್ರೀಯರು ಅತ್ಯಂತ ವಿಶೇಷವಾಗಿ ಇವನಿಗಾಗಿ ಕಾಯುತ್ತ ಆಹ್ವಾನಿಸುತ್ತಾರೆ ಎನ್ನುವುದನ್ನ ನಾವೆಲ್ಲ ಕೂಡ ಗಮನಿಸಿದ್ದೇವೆ ಮತ್ತು ಅನೇಕ ಬೇರೆ ಬೇರೆ ಕಾವ್ಯಗಳಲ್ಲಿ ಉಲ್ಲೇಖವನ್ನು ಕೂಡ ನೋಡಿದ್ದೇವೆ ಅಷ್ಟೇ ಯಾಕೆ ಹಲವು ಶಾಸನಗಳಲ್ಲಿಯೂ ಕೂಡ ವಿಶೇಷವಾಗಿ ನಾವು ಗಮನಿಸುವಂತಹ ವೀರಗಲ್ಲು ಶಾಸನಗಳಲ್ಲಿ ಇವುಗಳ ಉಲ್ಲೇಖವನ್ನು ನಾವು ಇಂದಿಗೂ ಗಮನಿಸಬಹುದಾಗಿದೆ ಆ ಹಿನ್ನೆಲೆಯಲ್ಲಿ ನನ್ನ ಗಂಡ ಅವನು ಸ್ವರ್ಗಕ್ಕೆ ಪಯಣಿಸಿದಾಗ ಅಲ್ಲಿ ದೇವಲೋಕದ ಸ್ತ್ರೀಯರು ಇವನನ್ನು ಅತ್ಯಂತ ಪ್ರೇಮದಿಂದ ಆಹ್ವಾನಿಸಿಕೊಳ್ತಾರಲ್ವಾ ಓಹೋ ದೇವತಾ ಸ್ತ್ರೀಯರೆಂಬ ತೊತ್ತುಗಳೊಡನೆ ಸೇರಲು ಇವನನ್ನು ನಾನು ಬಿಡ್ತೇನಿಯೇ ನಿನ್ನನ್ನು ಬಿಡುವೆನೆ ನಾನು ಖಂಡಿತ ಇಲ್ಲ ನಾನೇ ಬಂದು ನಿನ್ನನ್ನು ಸೇರಿಕೊಳ್ಳುತ್ತೇನೆ ಎಂಬುದಾಗಿ ಕಪಟವಿಲ್ಲದ ಪ್ರೇಮದಿಂದ ಕವಿ ಬಳಸುವ ಪದ ನೋಡಿ ಕೈದವಮಿಲ್ಲದ ನಲ್ಮೆ ಕೈದವಿಲ್ಲದ ನಲ್ಮೆ ಅಂದ್ರೆ ಕಪಟವಿಲ್ಲದ ಪ್ರೇಮದಿಂದ ನಾಲಿಗೆಯ ತುದಿಗೆ ತಂದು ಹೀಗೆ ನುಡಿತಾ ಇದ್ದಾಳೆ ಆ ವೀರವನಿತೆ ಅಷ್ಟೇ ಅಲ್ಲ ಮತ್ತೊಬ್ಬ ವೀರವನಿತೆ ಇನ್ನೊಂದು ರೀತಿಯಲ್ಲಿ ತನ್ನ ಮಾತುಗಳನ್ನ ಈ ರೀತಿಯಾಗಿ ಹೇಳ್ತಾ ಇದ್ದಾಳಂತೆ ಆಕೆಯ ಮಾತುಗಳನ್ನ ಹೇಳೋಣ ಮತ್ತು ಆಕೆಯ ಪ್ರೇಮದ ಪರಿಯನ್ನ ಮತ್ತು ಆಕೆಯ ಮನಸ್ಥಿತಿಯನ್ನ ಗಮನಿಸೋಣ ಜಳದಿಯೊಳ ಆದ ಮುತ್ತುಗಳ ಅವು ಣ್ಯ ಪುಣ್ಯತೀಸ್ಥೋದ ಕಂಗಳಿಂದು ಮಂಗಳವ ಸದನ ಗುಂಡು ಸಾಮಾನ್ಯ ಯಜ್ಞಂಗೈದು ಗೈದು ತೆರೆದ ಪರಗಳಸೆಗೆ ನಾಂದಿ ಮುಖಂ ನಿರ್ವರ್ತಿಸಿ ಶುಭಲಕ್ಷಣ ಲಕ್ಷಣ ಲಕ್ಷಿತನು ಸನ್ನಾಹ ಕರ್ಮ ನಿರ್ಮಿತನು ಹಸ್ತಾಯುಧ ಕುಶನು ಅಪ್ಪ ವಿಜಯ ಅಕ್ಷಯ ರಥ ಅಶ್ವಕೇತನ ಶರಾಸನ ಶರದಿ ವಿಚಿತ್ರ ತನುತ್ರ ವಿವಿಧ ಗಂಧ ದೀಪಾದಿಗಳಿಂದ ಅರ್ಚಿಸಿ ಹೊಡೆಬಟ್ಟಾಗಳೆ ಮತ್ತೋರ್ವ ವೀರ ವನಿತೆಯ ಮಾತುಗಳನ್ನ ಕೇಳಿದರೆ ನಮಗೆ ಬೆರಗು ಹುಟ್ಟಿಸುತ್ತದೆ ಅಂತಹ ಮಾತುಗಳನ್ನ ಆಕೆ ಹೇಳ್ತಾ ಇದ್ದಾಳೆ ತನ್ನ ಗಂಡನ ತೋಳುಬಲದ ಭಯಂಕರತೆಯನ್ನು ಮತ್ತು ಆತನ ಶೌರ್ಯ ಪರಾಕ್ರಮವನ್ನು ವೀರತ್ವವನ್ನು ಚೆನ್ನಾಗಿ ಅರಿತ ಆಕೆ ಈ ರೀತಿಯಾಗಿ ಹೇಳ್ತಾ ಇದ್ದಾಳಂತೆ ಜಳಧಿಯೊಳಾದ ಮುತ್ತುಗಳು ಅವೇಂ ಪೊಸತಾದುವೆ ನೋಡಿ ಹೇಗಿದೆ ಆ ಮಾತು ಜಳಧಿಯೊಳ ಆದ ಮುತ್ತುಗಳು ಅವೇಂ ಪೊಸತಾದುವೆ ಪೊಸತು ಅಂದರೆ ಹೊಸತು ಗೊತ್ತಿದೆ ನಮಗೆ ಅಂದ್ರೆ ಸಮುದ್ರದ ಮುತ್ತುಗಳು ಅವುಗಳಲ್ಲಿ ಏನು ಹೊಸತನವಿದೆ ಪ್ರಶ್ನೆ ಮಾಡ್ತಾ ಇದ್ದಾಳೆ ಆಕೆ ಕೇಳ್ತಾ ಇರುವ ಮುತ್ತುಗಳು ಅದಕ್ಕೆ ಹೇಳ್ತಾಳೆ ನಿನ್ನ ತೋಳ ಬಾಳೊಳೆ ಬಲ ಗರ್ವದಿಂತದು ಅನ್ನುವಂತ ಮಾತು ಎಂತಹ ಮಾತುಗಳು ಅದು ಆ ಒಂದೊಂದು ಮಾತುಗಳು ಕೂಡ ಅದ್ಭುತವಲ್ಲವೆ ನಿನ್ನ ಶತ್ರುಗಳ ಮದಗಜದ ನೆತ್ತಿ ಎಂಬ ಸಮುದ್ರದಲ್ಲಿ ಬೆಳೆದ ಮುತ್ತುಗಳು ಅವುಗಳು ನನಗೆ ಬೇಕು ಅಂತ ಹೇಳ್ತಾಳೆ ಇಲ್ಲಿ ಕವಿ ಒಂದು ಪದವನ್ನು ಬಳಸ್ತಾನೆ ಅದು ಎಷ್ಟು ಅಚ್ಚರಿಯನ್ನು ಮೂಡಿಸತ್ತೆ ಅಂದ್ರೆ ಆ ಒಂದು ಅದ್ಭುತವಾದಂತ ಒಂದು ವಾಕ್ಯವಾಗಿದೆ ಉದಗ್ರ ವಿರೋಧಿ ಮದೇ ಭ ಮಸ್ತಕ ಸ್ಥಳ ಅನ್ನುವಂತ ಮಾತು ಅಂದ್ರೆ ಶ್ರೇಷ್ಠರಾದ ಶತ್ರುಗಳ ಆನೆಗಳ ಕುಂಭಸ್ಥಳವೆಂಬ ಸಮುದ್ರದಲ್ಲಿ ಬಳೆದ ಅಂದ್ರೆ ಬೆಳೆದಿರುವಂತಹ ನಿರ್ಮಳವಾದ ಶುದ್ಧವಾದ ಮತ್ತು ನಿರ್ವಣ ಅಂದ್ರೆ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು ಗಾಯವಿಲ್ಲದ ಅನ್ನುವಂತ ಅರ್ಥ ಮತ್ತೊಂದು ಅರ್ಥದಲ್ಲಿ ಚೂರಾಗದ ಅಂದ್ರೆ ಅರ್ಥ ಚೂರಾಗದ ಅನ್ನುವ ಅರ್ಥದಲ್ಲಿ ಗಮನಿಸುತ್ತ ಮುಕ್ಕಾಗದ ಅನ್ನುವ ಅರ್ಥದಲ್ಲಿ ವೃತ್ತ ಅಂದ್ರೆ ದುಂಡಗಿರುವಂತಹ ಮೌಕ್ತಿಕಾವಳಿಯನೇ ಅಂದ್ರೆ ಮುತ್ತುಗಳ ಸಮೂಹವನ್ನೇ ತರ್ಪುವುದು ತರುವುದು ಅಂತ ಹೇಳ್ತಾ ಇದ್ದಾಳೆ ನಾವಿಲ್ಲಿ ಅರ್ಥ ಮಾಡಿಕೊಳ್ಬೇಕು ಇವಳು ಕೇಳ್ತಾ ಇರೋದು ಶತ್ರು ರಾಜರುಗಳು ಅಥವಾ ಶತ್ರು ಸೈನಿಕರ ನೆತ್ತಿಯೊಳಗಿನ ಮುತ್ತುಗಳನ್ನ ಅಪೇಕ್ಷೆ ಮಾಡ್ತಾ ಇದ್ದಾಳೆ ಅಂದ್ರೆ ತನ್ನ ಗಂಡನಿಗೆ ಅಂತಹ ಶಕ್ತಿ ಇದೆ ಅಂತಹ ಪರಾಕ್ರಮವಿದೆ ಅನ್ನುವುದನ್ನ ಈಕೆ ತಾನು ಮನಗೊಂಡು ಅವುಗಳನ್ನು ತರಬೇಕು ಅಂತ ಹೇಳಿ ಅಪೇಕ್ಷಿಸ್ತಾ ಇದ್ದಾಳೆ ಹಾಗಾಗಿ ಹೇಳ್ತಾಳೆ ನಿನ್ನ ತೋಳಿನ ಖಡ್ಗದಿಂದ ಶಕ್ತಿ ಸಾಮರ್ಥ್ಯಗಳಿಂದ ಪ್ರೌಢಿಮೆಯಿಂದ ತಂದ ಆ ಮುತ್ತುಗಳಿದೆಯಲ್ಲ ನೆತ್ತಿಯೊಳಗಿನ ಮುತ್ತುಗಳು ಅವುಗಳನ್ನ ರಾಶಿ ರಾಶಿಯಾಗಿ ನೀನು ನನಗೆ ತಂದು ಕೊಡಬೇಕು ಅನ್ನುವಂಥ ಮಾತು ಹೀಗೆ ಪ್ರೀತಿಯ ನುಡಿಗಳಿಂದ ಹೊಗಳಿ ಅವನನ್ನ ಆನಂದದಲ್ಲಿ ಮತ್ತು ಶೌರ್ಯ ಪರಾಕ್ರಮದಲ್ಲಿ ಮುಳುಗಿಸುವ ಕೆಲಸವನ್ನ ಆ ವೀರ ವನಿತೆಯರು ಮಾಡ್ತಾ ಇದ್ದಾರೆ ಇಂತಹ ವೀರ ವನಿತೆಯರ ನಾಡು ನಮ್ಮ ಕನ್ನಡ ನಾಡು ಅಥವಾ ನಮ್ಮ ಪ್ರದೇಶ ಎಂಬುದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಡಬಹುದು ಏಕೆಂದ್ರೆ ಪಂಪ ಎಷ್ಟೇ ಆದರೂ ಕೂಡ ನಮ್ಮವನು ಅನ್ನುವಂತ ಅಭಿಮಾನ ನಮಗಿದೆ ಆರಂಕುಶಮಿಟ್ಟು ನೆನವುದೆನ ವನವಾಸಿ ದೇಶಮುಮ್ ಅಂತ ಹೇಳಿದಂತ ಪಂಪ ವೀರ ಕಲಿ ಎನ್ನುವುದನ್ನ ಇಂತಹ ಕಾವ್ಯದ ಮೂಲಕ ಅಲ್ಲಲ್ಲಿ ದಾಖಲಿಸ್ತಾನೆ ಹಾಗೆ ಇಲ್ಲಿ ಪಾಂಡವರು ಮತ್ತು ಕೌರವರ ಪಾಳೆಯದಲ್ಲಿಯೂ ಕೂಡ ಇಂತಹ ಶ್ರೇಷ್ಠ ವೀರರು ಮತ್ತು ವೀರ ವನಿತೆಯರು ನೆಲೆ ನಿಂತಿದ್ದರು ಅನ್ನುವುದನ್ನ ಇಂತಹ ಪದ್ಯಗಳು ಸ್ಪಷ್ಟವಾಗಿ ನಮಗೆ ದಾಖಲಿಸ್ತವೆ ಹೀಗೆ ಉಭಯ ಬಲಗಳಲ್ಲಿ ಆ ಬಲಗಳಲ್ಲಿ ವೀರರುಗಳು ಮತ್ತು ಅವರ ಆಳಾಪಗಳು ಇದೇ ರೀತಿಯಾಗಿ ಬೇರೆ ಬೇರೆ ರೀತಿಯಲ್ಲಿ ಚಿತ್ರಿಕವಾಗ್ತಾ ವಿಕ್ರಮಾರ್ಜುನ ಮತ್ತು ಕೃಷ್ಣರು ಬೆಳಗ್ಗೆ ಎದ್ದು ತಮ್ಮ ಹಲ್ಲುಗಳನ್ನು ಸ್ವಚ್ಛಗೊಳಿಸುತ್ತ ಪುಣ್ಯತೀರ್ಥದಲ್ಲಿ ಸ್ನಾನ ಮಾಡುತ್ತಾರೆ ಮಂಗಳಕರವಾದ ವಸ್ತ್ರಗಳನ್ನು ಧರಿಸುತ್ತಾರೆ ಯಜ್ಞ ಕರ್ಮಗಳನ್ನು ಮುಗಿಸಿ ಯುದ್ಧಕ್ಕೆ ಅಣಿಯಾಗ್ತಾ ಇದ್ದಾರೆ ಅಂದರೆ ಇಗೋ ಯುದ್ಧದ ಸಂದರ್ಭ ಬಂದೇ ಬಿಟ್ಟಿದೆ ಪೂಜಾ ವಿಧಿಗಳು ನಾನಾ ವಿಧವಾದಂತಹ ಪೂಜಾ ವಿಧಿಗಳು ನೆರವೇರುತ್ತಿದೆ ನಾನಾ ವಿಧವಾದ ವಾದ್ಯಗಳು ಮೊಳಗುತ್ತಿರುವಾಗ ನಾಂದಿ ಮುಖವೆಂಬ ಮುಗಿಸುತ್ತಾರೆ ಏಕೆಂದ್ರೆ ಮೊದಲು ನಮ್ಮ ಯಾವುದೇ ಪೂಜಾ ಕೈಂಕರ್ಯದಲ್ಲಿ ನಾವು ಮುಖ್ಯವಾಗಿ ನಾಂದಿಯನ್ನು ಮಾಡುತ್ತೇವೆ ಅದರಲ್ಲಿ ದೇವನಾಂದಿ ಪಿತೃನಾಂದಿ ಎಂಬುದಾಗಿ ನಾವು ಗುರುತಿಸಿಕೊಳ್ಳುತ್ತೇವೆ ಅದರಲ್ಲಿ ಮುಖ್ಯವಾಗಿ ಇಲ್ಲಿ ಯುದ್ಧಾರಂಭದಲ್ಲಿ ನಾಂದಿ ಮುಖವೆಂಬ ಮಾಡಿ ಶುಭ ಸಮರಕ್ಕೆ ಸಿದ್ಧವಾದ ಸಂದರ್ಭವಿದಾಗಿದೆ ಅನೇಕ ರೀತಿಯಾದಂತಹ ಎಲ್ಲ ಶಸ್ತ್ರಾಸ್ತ್ರಗಳನ್ನ ಸಿದ್ಧ ಮಾಡಿಕೊಂಡು ಅವುಗಳಿಗೆಲ್ಲ ಪೂಜೆಗಳನ್ನು ಸಲ್ಲಿಸ್ತಾ ನಾಯಕರು ಕೂಡ ಅಂದ್ರೆ ವೀರ ಕೂಡ ಅಬ್ಬರದ ಸಿದ್ಧತೆಗಳನ್ನ ಮಾಡಿಕೊಳ್ತಾ ಅದು ತಮ್ಮ ತಮ್ಮ ಆಯುಧಗಳನ್ನ ಯಾವ ರೀತಿಯಲ್ಲಿ ಬೇಕೋ ಅವರವರ ಸಾಹಸಕ್ಕೆ ಮತ್ತು ಅವರವರ ಆಲೋಚನೆಗೆ ತಕ್ಕಂತೆ ಅವುಗಳನ್ನ ಅತ್ಯಂತ ಜೋಪಾನ ಮಾಡಿ ಅವುಗಳನ್ನ ಸಿದ್ಧಗೊಳಿಸಿಕೊಂಡಿದ್ದಾರೆ ಚತುರಂಗ ಬಲಕ್ಕೆ ಚಾಲನೆಯನ್ನು ಕೂಡ ನೀಡುತ್ತಾ ಇದ್ದಾರೆ ಏಕೆಂದ್ರೆ ಆ ಚತುರಂಗ ಬಲದ ಸಿದ್ಧತೆಯೇ ಒಂದು ಅದ್ಭುತವಾದದ್ದು ಅಂತಹ ಚತುರಂಗ ಬಲದ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಂಡು ಶ್ವೇತರಾಜನ ನೇತೃತ್ವದಲ್ಲಿ ಪಾಂಡವರು ಭೀಷ್ಮಾಚಾರ್ಯರ ನೇತೃತ್ವದಲ್ಲಿ ಕೌರವರು ಯುದ್ದಕ್ಕೆ ಸನ್ನದ್ಧರಾಗಿ ಕುರುಕ್ಷೇತ್ರದಲ್ಲಿ ನಿಂತಿದ್ದಾರೆ ಅವರ ಆಲೋಚನೆಗಳು ಮತ್ತು ಹೇಗೆ ಸಾಕ್ತಾ ಇದ್ದಾರೆ ಮುಂದಿನ ಪದ್ಯದಲ್ಲಿ ಗಮನಿಸೋಣ ಉ ತಮ್ಮ ತಮ್ಮ ಶಿಬಿರಿ ಉಗ್ರಜದುರ್ಬಲ ಪಲವು ಮನ್ ಒಂದೆ ಮಾಡಿ ದೆಸೆಗಳು ಮಸುಳ ನಡೆದಂದರು ಸೇನಾ ನಾಯಕಂಗಾಂಗೇಯನ್ ಅಡ್ಡಾಗೆ ತನ್ನೊಟ್ಟಿದ ಮಕರವ್ಯೂಹದ ಮುನೆಯುಳ್ ಎತ್ತಿದ ಪೊನ್ನ ತೊಳಪ ಪಳೈಗೆಗಳ ಮೆರವ ಬೆಳ್ಳಿಯ ರಥಮುಂ ಆರೊಳ್ಬೇ ಪೂಡಿದ ಕುದ್ರೆಗಳ ಜೋಧಪೂರ್ವ ನೆತ್ತಿ ಕಟ್ಟಿದ ಲಲಾಟ ಪಟ್ಟದು ಇಟ್ಟ ಅಳಂ ಒಪ್ಪುವ ಬೀರವಟ್ಟಮು ಅಸದಳಂ ಎಸೆಯೇ ದಿವ್ಯ ಕವಚಮಂ ತೊಟ್ಟು ಪರಶುರಾಮಂ ಬಾಳ್ಗೆ ಎಂದು ಪ್ರಚಂಡ ಕೋದಂಡಮಂ ಕೊಂಡು ಪಾಂಡವ ಬಲಮಂ ಮಾರ್ಕೊಂಡು ನಿಂದು ಆಗ ಶ್ವೇತನು ಆ ವ್ಯೂಹಕ್ಕೆ ಪ್ರತಿ ವ್ಯೂಹಂ ಆಗಿ ಸೂಚಿ ವ್ಯೂಹಮನ್ ಒಡ್ಡಿ ಕನಕ ಕವಚಾಲಂಕೃತ ಶರೀರನು ಆರೂಢ ಸಮರರಥನು ಉಪಾರೂಢ ಕನಕರಥನು ಆಗಿ ಕೈಲಾಸವಾಸಿಗೆ ಪೊಡೆವಟ್ಟು ಮಹಾ ಮಹಾಪರಾಕ್ರಮಿಯಾದ ಶ್ವೇತರಾಜ ಹಾಗೂ ಶ್ರೇಷ್ಠ ಬಿಲ್ಲೋಜರಾದಂಥ ಭೀಷ್ಮರ ನೇತೃತ್ವದಲ್ಲಿ ಎರಡು ಕಡೆಯ ಪಡೆಗಳು ಕುರುಕ್ಷೇತ್ರದಲ್ಲಿ ಸಿದ್ಧವಾಗಿ ನಿಂತಿದ್ದಾರೆ ಬಹುಶಃ ಈ ದೃಶ್ಯವನ್ನು ನೋಡುತ್ತಾ ಇದ್ರೆ ಎಂತಹ ಅದ್ಭುತವಾದ ದೃಶ್ಯ ಅನ್ನುವುದನ್ನ ಕವಿ ಒಂದು ಮಾತಿನ ಮೂಲಕ ತಿಳಿಸ್ತಾರೆ ಚಿತ್ರಕಾರನ ಕೈ ಚಿತ್ರಿಸಿದ ಅಂದವನ್ನೇ ಅನುಕರಿಸಿ ನಿಂತಂತೆ ವೈಭವಿಸ್ತಾ ಇದೆ ಆ ಕುರುಕ್ಷೇತ್ರ ಎಂಬುದಾಗಿ ಇಲ್ಲಿ ಗಮನಿಸುವಂತ ಅಂಶ ಅಂದ್ರೆ ಚಿತ್ರಕಲಾವಿದರ ಆ ಒಂದು ಚಿತ್ರದ ಆಕರ್ಷಣೆ ಇದೆಯಲ್ಲ ಅಥವಾ ಅಲ್ಲಿ ಕಾಣಿಸುವಂತ ಅನೇಕ ಸೂಕ್ಷ್ಮ ಅಂಶಗಳೊಂದಿಗೆ ಕಾಣಿಸುವ ಒಂದು ಚೆಲುವುದಿದೆಲ್ಲ ಅವೆಲ್ಲವೂ ಕೂಡ ಅಲ್ಲಿ ನೆಲೆ ನಿಂತಂತೆ ಕುರುಕ್ಷೇತ್ರ ಕಾಣಿಸ್ತಾ ಇದೆ ಅಥವಾ ಚಿತ್ರಕಾರನ ಕೈ ಚಿತ್ರಿಸಿದಂತೆಯೇ ಇಲ್ಲಿಯೂ ಕೂಡ ಎಲ್ಲವೂ ಕೂಡ ಕಂಡು ಬಂದಿದೆ ಅದಕ್ಕೆ ಅನ್ವರ್ಥವಾಗಿ ಇಲ್ಲಿ ಕಂಡಿದೆ ಎನ್ನುವುದನ್ನ ಕವಿ ತನ್ನ ಪದ್ಯದ ಈ ಸಾಲುಗಳಲ್ಲಿ ತಿಳಿಸುತ್ತಾರೆ ವಿಶೇಷ ಅಂದ್ರೆ ಇದೊಂದು ಅದ್ಭುತವಾದ ಚಂಪಕ ಎರಡು ಕಡೆಯ ಶತ್ರು ನಾಯಕರುಗಳು ಹೇಗೆ ತಮ್ಮ ತಮ್ಮ ಬೀಡುಗಳಿಂದ ಶಿಬಿರಗಳಿಂದ ಚತುರಂಗ ಸೇನೆಯನ್ನ ಒಂದಾಗಿ ಸೇರಿಸಿ ಯುದ್ದಕ್ಕೆ ಸನ್ನದ್ಧರಾಗಿ ನಿಂತುಕೊಂಡ್ರು ಅನ್ನೋದನ್ನ ಇಲ್ಲಿ ನಮಗೆ ತಿಳಿಸಿಕೊಡ್ತಾ ಇದ್ದಾನೆ ಯುದ್ದದಲ್ಲಿ ತಾವೇ ಗೆಲುವಿಗೆ ಯೋಗ್ಯರೆಂಬಂತೆ ಮುಂಚೂಣಿಯಲ್ಲಿ ಎಲ್ಲರೂ ಕೂಡ ಸಾಗಿ ಬಂದಿದ್ದಾರೆ ಒಗ್ಗೂಡಿ ಬಂದ ಈ ಚತುರಂಗ ಸೇನಾ ಸಾಗರ ಹೇಗಿದೆ ಅನ್ನೋದಕ್ಕೆ ಕವಿ ಪಂಪ ಪ್ರಾರಂಭದಲ್ಲಿಯೇ ಒಂದು ಮಾತನ್ನು ಹೇಳುತ್ತಾನೆ ಜಲಶಯನ್ ಉದರಾಂತರದಿಂ ಈ ತ್ರಿಜಗಂ ಪೊರಮಟ್ಟುದು ಪೊರಮಟ್ಟುದು ಆ ಮಾತೋಡಿ ಹೇಗಿದೆ ವಿಷ್ಣುವಿನ ಉದರದಿಂದ ಜಲಶಯನ ಉದರಾಂತರ ವಿಷ್ಣುವಿನ ಉದರದಿಂದ ಹೊರಬಂದಂತಹ ಮೂರು ಲೋಕಗಳು ತ್ರಿಜಗಂ ಆ ಮೂರು ಲೋಕಗಳು ಹೊರಗೆ ಸಾಗಿ ಬಂದರೆ ಹೇಗಿರುತ್ತೋ ಆ ರೀತಿಯಲ್ಲಿ ಜನಸ್ತೋಮದಲ್ಲಿ ಇಡಿ ಮೂರು ಲೋಕವೇ ನೆಲೆ ನಿಂತ ಈ ಕುರುಕ್ಷೇತ್ರವಿದೆ ಎಂಬುದನ್ನ ಕವಿ ಪಂಪೈಲಿ ನಮಗೆ ಚಿತ್ರಿಸಿಕೊಡ್ತಾನೆ ಒಂದು ಅದ್ಭುತವಾದಂತಹ ಒಂದು ಕಲ್ಪನಾತೀತವಾದ ನೋಟವನ್ನ ನಮಗೆ ಈ ಪದ್ಯದ ಮೂಲಕ ಕಾಣಿಸಿಕೊಡ್ತಾನೆ ಇಂತಹ ಒಂದು ಸನ್ನಿವೇಶದಲ್ಲಿ ನಾವು ಗಮನಿಸಬಹುದಾದ್ದು ಕವಿಯ ಮತ್ತೊಂದು ಪದದ ವಿಶೇಷ ಅಂತಂದ್ರೆ ಇಲ್ಲಿ ಉಲಿಸಲೆ ಅನ್ನುವಂಥ ಮಾತು ಅಂದ್ರೆ ನಾವು ಬಳಸ್ತೀವಲ್ಲ ಮಾತು ಸಲ್ಲಲು ಅಂತ ಆ ರೀತಿ ಇರಲು ಅನ್ನೋದನ್ನ ಇಲ್ಲಿ ಬಹಳ ಸರಳವಾಗಿ ಸುಂದರವಾಗಿ ಉಲಿಸಲೆ ಅನ್ನುವ ಮಾತಿನಂತೆ ಅನ್ನುವ ರೀತಿಯಲ್ಲಿ ಬಳಸಿರುವುದು ಕೂಡ ಅಷ್ಟೇ ಮನೋಜ್ಞವಾಗಿದೆ ಒಟ್ಟಾರೆ ಆ ಜನಸ್ತೋಮ ಆವರಿಸಿ ನಿಂತ ಬಗೆ ಅತ್ಯಂತ ಆಕರ್ಷಕವಾಗಿ ಕಾಣಿಸ್ತಾ ಇದೆ ಅನ್ನುವ ಮಾತುಗಳು ಮುಂದುವರೆದಾಗಿ ಹಾಗೆ ಕವಿ ಇಲ್ಲಿ ನಮಗೆ ತಿಳಿಸಿಕೊಡ್ತಾ ಹೋಗ್ತಾನೆ ಹೇಗೆ ಭೀಷ್ಮಾಚಾರ್ಯರು ಯುದ್ದಕ್ಕೆ ಸಿದ್ಧರಾದರು ಮತ್ತೆ ನಾಯಕನು ಕೂಡ ಹೇಗೆ ಯುದ್ದ ತಂತ್ರವನ್ನ ತಾನು ಅನುಸರಿಸಿ ನಿಂತ ಅನ್ನುವುದನ್ನ ಇಲ್ಲಿ ನಮಗೆ ಹೇಳ್ತಾ ಹೋಗ್ತಾರೆ ವಚನದಲ್ಲಿ ಅದು ಉಲ್ಲೇಖವಾಗ್ತಾ ಇದೆ ಕೌರವ ಸೇನಾ ನಾಯಕನಾದಂಥ ಗಾಂಗೆಯರು ಎದುರುಪಕ್ಷಕ್ಕೆ ಅಡ್ಡಲಾಗಿ ಮಕರಾಕಾರದಲ್ಲಿ ಸೇನಾ ರಚನೆಯನ್ನು ಮಾಡಿದ್ದಾರೆ ಮಕರ ಅಂತಂದ್ರೆ ಮೊಸಳೆ ಇನ್ನೊಂದು ಅರ್ಥದಲ್ಲಿ ಒಂದು ಒಂದು ಜಾತಿಯ ಮೀನು ಅಂತ ಕೂಡ ಗುರುತಿಸಿಕೊಳ್ಳುತ್ತೇವೆ ಇಲ್ಲಿ ಮಕರ ಅಂದ್ರೆ ಒಂದು ಮೊಸಳೆಯ ರೀತಿಯಲ್ಲಿ ಎನ್ನುವುದು ಹೆಚ್ಚು ಸೂಕ್ತ ಮೊಸಳೆ ಆಕಾರದ ಒಂದು ಸೇನಾ ರಚನೆಯನ್ನ ಮಾಡಿಕೊಂಡು ಅದನ್ನ ಸುತ್ತುಗಟ್ಟಿದಂತೆ ಹೊಳೆಯುವಂತಹ ಒಂದು ಬಂಗಾರದ ಧ್ವಜಗಳನ್ನು ಹಾರಿಸ್ತಾ ಇದ್ದಾರೆ ಬೆಳ್ಳಿಯ ರಥಗಳನ್ನ ಆ ರಥಗಳಿಗೆ ಹೊಂದಿ ಬರುವಂತಹ ಕುದುರೆಗಳನ್ನ ಹೂಡಲಾಗ್ತಾ ಇದೆ ವಯೋ ಸಹಜವಾಗಿ ಜೋತು ಬಿದ್ದಂತಹ ತಮ್ಮ ಹುಬ್ಬನ್ನು ಭೀಷ್ಮಾಚಾರ್ಯರು ಹಣೆಗೆ ಎತ್ತಿ ಕಟ್ಟಿದ್ದಾರೆ ಹಣೆಯ ಮಧ್ಯದಲ್ಲಿ ಕಟ್ಟಿದ್ದ ವೀರ ಪಟ್ಟ ವಿಶೇಷವಾಗಿ ಪ್ರಕಾಶಿಸುವಂತೆ ನೋಡಿಕೊಂಡಿದ್ದಾನೆ ದಿವ್ಯ ಕವಚಗಳನ್ನ ಭೀಷ್ಮಾಚಾರ್ಯರು ತೊಟ್ಟಿದ್ದಾರೆ ತನ್ನ ಗುರುಗಳಾದಂತ ಪರಶುರಾಮನು ಬಾಳಲಿ ಅವರ ಆಶೀರ್ವಾದ ನನಗಿರಲಿ ಎಂಬುದಾಗಿ ಗುರುವಂದನೆಯನ್ನ ಮಾಡಿದ್ದಾರೆ ಪ್ರಚಂಡ ಕೋದಂಡವನ್ನು ಹಿಡಿದು ಪಾಂಡವ ಬಲವನ್ನು ಎದುರಿಸಲು ಸಜ್ಜಾಗಿ ನಿಂತಿದ್ದಾರಂತೆ ಭೀಷ್ಮಾಚಾರ್ಯರು ಹೀಗೆ ಭೀಷ್ಮಾಚಾರ್ಯರು ತಮ್ಮ ಸೇನಾಧಿಪತ್ಯದ ಮುಂದಾಳುತನವನ್ನ ಈ ರೀತಿಯಾಗಿ ವಹಿಸಿಕೊಂಡು ಇರುವಾಗ ಇತ್ತಲಾಗಿ ಪಾಂಡವರ ಸೇನಾನಾಯಕನಾದಂತಹ ಶ್ವೇತನು ಕೂಡ ತಂತ್ರಕ್ಕೆ ಪ್ರತಿ ತಂತ್ರವೆಂಬಂತೆ ಮಕರ ಪ್ರತಿಯಾಗಿ ಸೂಜಿ ಆಕಾರದ ವ್ಯೂಹ ರಚನೆಯನ್ನು ಮಾಡುತ್ತಾನೆ ಮೂಲ ಮಹಾಭಾರತದಲ್ಲಿಯೂ ಕೂಡ ಸ್ಪಷ್ಟವಾಗಿ ಉಲ್ಲೇಖವಾಗ್ತದೆ ಸೂಜಿ ಮುಖ ವ್ಯೂಹದೊಳ್ ಅಂತ ಅನ್ನುವಂತ ಅರ್ಥದಲ್ಲಿ ಅಂದ್ರೆ ಬೃಹಸ್ಪತಿ ಆಚಾರ್ಯರು ತಿಳಿಸಿದಂತೆ ಬೃಹಸ್ಪತಿಯವರ ಮಾತಿಗೆ ಅನುಗುಣವಾಗಿ ಅವರ ಸೂಚನೆಗೆ ಅನುಗುಣವಾಗಿ ಅತ್ಯಂತ ವಿಶಿಷ್ಟವಾದಂತಹ ಸೂಜಿಮುಖದ ವ್ಯೂಹವನ್ನ ಮಾಡಿಕೊಂಡು ತಾವು ತಮ್ಮ ಪ್ರತಿದಾಳಿಯನ್ನ ಮಾಡಲಿಕ್ಕೆ ಮುಂದಾಗಿದ್ದಾರೆ ಚಿನ್ನದ ಮೆರಗಿನ ಕವಚಗಳನ್ನ ಇಲ್ಲಿ ನಮ್ಮ ಶ್ವೇತನಾಯಕ ಸಮರಾಸಕ್ತನಾಗಿ ಚಿನ್ನದ ರಥವನ್ನೇರಿದ್ದಾನೆ ಕೈಲಾಸವಾಸಿಗೆ ನಮಸ್ಕರಿಸ್ತಾ ಇದ್ದಾನೆ ಅಂದರೆ ಸಾಕ್ಷಾತ್ ಶಿವನಿಗೆ ಅನನ್ಯವಾಗಿ ನಮಸ್ಕರಿಸುತ್ತಾ ಧ್ಯಾನಿಸುತ್ತಾ ಧನಸ್ಸನ್ನ ಎತ್ತಿ ಹಿಡಿದು ಗಾಂಗೆಯನಿಗೆ ಯಾವ ರೀತಿಯಿಂದಲೂ ಬೆದರದೆ ತಾನು ಎದುರಿಸಿ ನಿಲ್ಲುತ್ತೇನೆ ಎಂಬುದಾಗಿ ಗಟ್ಟಿ ಮನಸ್ಸಿನಿಂದ ಮುಂದೆ ಬಂದಿದ್ದಾನೆ ನಾಯಕನಾದಂತಹ ಶ್ವೇತರಾಜ ಹೀಗಿರುವಾಗ ಮುಂದೆ ಎರಡು ಪಾಳೆಯದಲ್ಲಿ ನಡೆಯುವ ಅಲ್ಲಲ್ಲಿನ ಸಂವಾದಗಳು ಹಾಗೂ ಹೋರಾಟದ ಬಗೆಯನ್ನ ನಾಳೆಯ ದಿವಸ ಕಾಣೋಣ ನಾಳೆ ಮತ್ತಷ್ಟು ವಿಷಯಗಳನ್ನ ಗ್ರಹಿಸೋಣ ನಮಸ್ಕಾರ ಆತ್ಮೀಯ ಶ್ರೋತೃ ಬಂಧುಗಳಿಗೆ ನಮಸ್ಕಾರ ಪಂಪಭಾರತ ವಿರಚಿತ ವಿಕ್ರಮಾರ್ಜುನ ವಿಜಯ ಕಾವ್ಯದ ಹತ್ತನೆಯ ಆಶ್ವಾಸದ ಆರನೇ ದಿನದ ಈ ಸರಣಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಶುಭೋದಯವನ್ನ ಕೋರುತ್ತ ಕುರುಕ್ಷೇತ್ರದಲ್ಲಿ ಈಗಾಗಲೇ ಪಾಂಡವರು ಮತ್ತು ಕೌರವರು ಪರಸ್ಪರ ಹೋರಾಟಕ್ಕೆ ಸಿದ್ಧರಾಗಿರುವಾಗ ತಮ್ಮ ಹೋರಾಟದ ಯೋಜನೆಗಳನ್ನ ಹೇಗೆಲ್ಲ ಸಿದ್ಧ ಮತ್ತು ಧರ್ಮರಾಯ ಯುದ್ದಕ್ಕಿಂತ ಮುಂಚೆ ಅಜ್ಜನ ಮತ್ತು ಗುರುಗಳ ಆಶೀರ್ವಾದವನ್ನು ಬೇಡಿದ ಬಗ್ಗೆ ಅದೇ ರೀತಿಯಾಗಿ ಕೃಷ್ಣ ತನ್ನ ಜನಗಳಿಗೆ ಅಂದರೆ ತನ್ನವರಿಗಾಗಿ ತಾನು ಹೇಗೆ ಧೈರ್ಯವನ್ನು ತುಂಬಿ ಅವರ ಕಾರ್ಯವನ್ನು ಅವರು ಮಾಡಲಿ ಉಳಿದದ್ದನ್ನ ನಾನು ನೋಡಿಕೊಳ್ಳುತ್ತೇನೆ ಅನ್ನುವಂತಹ ಮಾತುಗಳನ್ನ ಅಂದರೆ ಕರ್ಮಣ್ಯ ವಾಧಿಕಾರಸ್ಥೆ ಕದಾಚನ ಅನ್ನುವಂತಹ ಗೀತೆಯ ನುಡಿಯ ಭಾವವನ್ನ ಈ ಹೋರಾಟದ ಉತ್ಸಾಹದಲ್ಲಿರುವಂತಹ ಪಾಂಡವರ ಪಾಳೆಯಕ್ಕೆ ತುಂಬಿದ ಬಗೆಯನ್ನ ಸೂಕ್ಷ್ಮವಾಗಿ ಏಕೆಂದರೆ ಪ್ರಾರಂಭದಲ್ಲಿ ಹೇಳ್ತಾ ಇದ್ದೇನೆ ಇದು ಜೈನ ಕವಿಯಾದ ಪಂಪನ ಪಂಪ ಭಾರತವಾಗಿರುವುದರಿಂದ ಕೇವಲ ಸೂಕ್ಷ್ಮವಾಗಿ ಹೇಳಿದ ಸನ್ನಿವೇಶವನ್ನ ಇಲ್ಲಿ ಕಾಣಬಹುದಾಗಿದ್ದು ತದನಂತರದಲ್ಲಿ ಹೇಗೆಲ್ಲ ಯುದ್ದಕ್ಕೆ ಸಿದ್ದರಾದರು ಮತ್ತು ಅಲ್ಲಿ ರಣಭೂಮಿಯಲ್ಲಿ ಯಾವ ರೀತಿಯಲ್ಲಿ ಸೈನ್ಯ ಸಿದ್ಧಗೊಂಡು ಪರಸ್ಪರ ಹೋರಾಟವನ್ನು ಮಾಡಿತು ಅನ್ನುವುದನ್ನ ಈ ದಿನ ಗಮನಿಸಬಹುದಾಗಿದೆ ಒಟ್ಟಾರೆ ಕುರುಕ್ಷೇತ್ರದ ಯುದ್ಧದ ಸನ್ನಿವೇಶದ ಚಿತ್ರಣವನ್ನ ಪಂಪ ಅಮೋಘವಾಗಿ ಕಟ್ಟಿಕೊಟ್ಟ ಬಗೆಯನ್ನ ನಾವಿಂದು ಅವಲೋಕಿಸೋಣ ಪತ್ತರುಗಾಬು ದಲದ ಪವಣಂ ಅಲಿ ತಿಂದು ಆನ್ ಅರಿಯ ದೇವಾರೊಳಂ ಅರಿ ಎಂ ಕಂಡಿನಿ ತುಬಲಮನ್ ಆನ್ ಅವಲಿಪತಿ ಆನ್ ಇನಿತು ಬಲಮನ್ ುರ ಎಂದು ನಾಮಂ ನಮ್ಮ ಬಲದ ನಾಯಕರನ್ ಎಡೆಯರಿದು ಒಡ್ಡುವಂ ಎಂದು ದ್ರೋಣನ ಮೊನೆಗೆ ಅರುವತ್ತು ಸಾಸಿರ ರಥಂಬೆರಸು ಅಶ್ವತ್ಥಾಮನ ಮೊನೆಗೆ ನಾಲ್ವತ್ತು ಸಾಸಿರ ರಥಂೆರಸು ಶಿಖಂಡಿಯುಮಂ ಕೃತವರ್ಮನ ಮೊನೆಗೆ ಒಂದಕ್ಷೋಯಿಣಿ ಬಲಂಬೆರಸು ಸಾತ್ಯಕ್ಯೂಮಂ ದುರ್ಯೋಧನನ ಮೊನೆಗೆ ಒಂದು ಕೋಟಿ ರಥಮುಂ ಒಂದು ಲಕ್ಕ ಭದ್ರ ಹಸ್ತಿಯುಂಬೆರಸು ಭೀಮನುಮಂ ಬೃಹತ್ ಬಳನ ಮನೆಗೆ ಮೂವತ್ತು ಸಾಸಿರ ರಥಂೆರಸು ಅಭಿಮನ್ಯೋಮ್ ದುಃಾಸನ ಮೊನೆಗೆ ನಾಲ್ವತ್ತು ಸಾಿರ ರಥಂ ಬೆರಸು ನಕುಲನುಮಂ ಶಕುನಿಯ ಮೊನೆಗೆ ನಾಲ್ವತ್ತು ಸಾಿರ ರಥಂಸು ಸಹದೇವನುಮಂ ಕೃಪನ ಮೊನೆಗೆ ಒಂದಕ್ಷೋಹಿಣಿ ಬಲಂಬೆರಸು ಕೇಕಯರುಮ ಸಿಂಧುರಾಜನ ಮೊನೆಗೆ ಒಂದಕ್ಷೋಹಿಣಿ ಬಲಂಬೆರಸು ಧುಪದನುಮಂ ಭಗದತ್ತನ ಮೊನೆಗೆ ಒಂದಕ್ಷೋಹಿಣಿ ಬಲಂಬೆರಸು ಚೇಟಾಸುರ ಬಕಾಸುರ ಮಕ್ಕಳ್ ಅಳಂಬೂಷ ಹಳಾಯುಧ ಮುಚಳಾಯುಧ ಕಾಳ ನೀಳ ನಕ್ಕಂಚರ ಮೊನೆಗೆ ಒಂದ್ ಶೋಹಿಣಿ ಬಲಂಬೆರಸು ಘಟೋತ್ಕಚನುಮಂ ವಿಂದನ ಮೊನೆಗೆ ಪದಿನೆಂಟು ಸಾಸಿರ ರಥಮುಂ ಒಂದು ಲಕ್ಕ ಮದಾನೆಯುಂಬೆರಸು ಕೊಂತಿಯ ಮಾವನಪ್ಪ ಕೊಂತಿ ಭೋಜನುಮಂ ವಿ ಅನುವಿಂದರ ಮೊನೆಗೆ ಅತ್ತು ಸಾಿರ ರಥಂ ಬೆರಸು ನಾಗ ಕುಮಾರನ ಅನಂತಬಲ ಸಮನ್ವಿತನ್ ಇಳಾವಂತನುಮಂ ಭೂರಿಶ್ರವನ ಮೊನೆಗೆ ನಾಲ್ವತ್ತು ಸಾಸಿರ ರಥಮುಂ ನಾಲ್ವತ್ತು ಸಾಸಿರ ಮದಹಸ್ತಿಗಳು ಬೆರಸು ಮದ ಗಜಾರೂಢ ಉತ್ತರನುಮಂ ಸುಯೋಧನನ ಅರವತ್ತು ಸಾವಿರ ರಥಂಬೆರಸು ಸುತಸೋಮಕ ಪ್ರಮುಖರಪ್ಪ ಪಂಚ ಪಾಂಡವರು ಮಂಪೇರ್ದು ಕಾಂಭೋಜ ಸುದಕ್ಷಿಣ ದಡ್ಡಧಾರರೆಂಬ ಮೂವರ ಕ್ಷೋಯಿಣಿಪತಿಗಳ ಮೊನೆಗೆ ಮೂರು ಕೋಟಿ ರಥಂ ಪಾಂಡ್ಯ ಶ್ರೀಜಯ ಸೋಮಕರಂಪೇದು ವೀರ ಪುಷ್ಕರ ಪಾರಿಯಾತ್ರ ಬರ್ಬರ ಶಬರ ನೇಪಾಳ ಮಹೀಪಾಳರ ಮೊನೆಗೆ ಎರಡು ಕೋಟಿ ರಥಂ ಬೆರಸು ಹೈ ಹಯರಂಪೇಳ್ದು ನೀಳನಂ ಅರುವತ್ತು ಸಾಸಿರ ಭದ್ರ ಹಸ್ತಿ ಬೆರಸು ತನ್ನ ಚಕ್ರ ರಕ್ಷೆಗೆ ಪೇಳ್ದು ಸಪ್ತಕರೆ ಹದಿನೆಂಟು ಕೋಟಿ ರಥಕ್ಕೆ ಹರಿಕೇತರಿಯ ರಥಮನ್ ವಂದನೆ ಪೇಳ್ದು ಯುದತ್ತಿರಂ ಶಲ್ಯನ ಮನೆಗೆ ನೆರರು ಕೈಮೀಸುವ ಪ್ರಸ್ತಾವಗಳು ಕುರುಕ್ಷೇತ್ರದಲ್ಲಿನ ಸೇನಾ ಸಮುದ್ರವನ್ನ ವರ್ಣಿಸಲು ಶ್ರೀ ಕೃಷ್ಣನಿಗೆ ಕಷ್ಟ ಸಾಧ್ಯ ಎನ್ನುವಾಗ ಇನ್ನು ನಮ್ಮಿಂದ ಸಾಧ್ಯವೇ ಕೃಷ್ಣ ರಣರಂಗದ ಈ ಎಲ್ಲ ವೈಭವವನ್ನ ಈ ಎಲ್ಲ ವಿಶೇಷತೆಗಳನ್ನ ಈ ಎಲ್ಲ ಸಹಸ್ರ ಸಹಸ್ರ ಸಂಖ್ಯೆಯ ವಿಶೇಷತೆಗಳನ್ನ ಲಕ್ಷೋಪಲಕ್ಷ ಸಂಖ್ಯೆಯ ವಿಶೇಷತೆಗಳನ್ನ ಮತ್ತು ಎಣಿಸಲಸದಳವಾದಂತಹ ಸೈನ್ಯದ ಸಮುದ್ರವನ್ನ ಕವಿ ಪಂಪ ಚಿತ್ರಿಸಿದ್ದಾನೆ ಈ ಎಲ್ಲ ರಣರಂಗದ ವೈಭವವನ್ನ ಧರ್ಮಜನಿಗೆ ಕೃಷ್ಣ ತೋರಿಸುತ್ತ ಹಾಗೆ ಅಲ್ಲಿಯೇ ಇರುವಂತಹ ಕೆಲವೊಂದು ಸೂಕ್ಷ್ಮ ವಿಚಾರಗಳ ಬಗ್ಗೆ ತಿಳಿಹೇಳ್ತಾ ಇದ್ದಾನೆ ಇಂತಹ ಸಂದರ್ಭದಲ್ಲಿ ಕೃಷ್ಣನೇ ಒಂದು ಮಾತನ್ನ ಹೇಳತಾನೆ. ಇಗೋ ಅಲ್ಲಿ ನೋಡು ಸೇನೆಯ ಒಂದು ತುದಿಯಿಂದ ಮತ್ತೊಂದು ತುದಿ ಅಂದ್ರೆ ಮತ್ತೊಂದು ಎಲ್ಲೆಯವರೆಗೆ ಹತ್ತು ಯೋಜನ ದೂರ ವ್ಯಾಪ್ತಿಯಲ್ಲಿ ನಿಂತ ಸೇನೆಯ ಪ್ರಮಾಣವನ್ನು ಎಷ್ಟೆಂದು ಹೇಳಲಿಕ್ಕೆ ಸಾಧ್ಯ ಎಷ್ಟು ಅಂತ ತಿಳಲಿಕ್ಕೆ ಸಾಧ್ಯ ಇದೆ ಇದು ಖಂಡಿತವಾಗಿಯೂ ಕೂಡ ನಮ್ಮ ಲೆಕ್ಕಕ್ಕೆ ನಿಲುಕದ್ದು ಎಂಬ ಮಾತುಗಳನ್ನ ಕೃಷ್ಣ ಹೇಳ್ತಾನೆ ಅಚ್ಚರಿಯ ಮಾತುಗಳನ್ನ ಹೇಳ್ತಾನೆ ಭಗವಂತನೇ ನಮ್ಮ ದೃಷ್ಟಿಯಲ್ಲಿ ನಾವು ಗಮನಿಸುವಂತೆ ಸಾಧ್ಯವಿಲ್ಲ ಎಂದ ಮೇಲೆ ಇನ್ನು ಸಾಮಾನ್ಯ ಜನರು ಹೇಗೆ ತಾನೇ ಹೇಳಲಿಕ್ಕೆ ಸಾಧ್ಯ ತಾನು ಮಾಡಿದಂತಹ ಈ ದೇವ ಮತ್ತು ಅಸುರರ ಯುದ್ಧ ಕಾಲದಲ್ಲಿ ಇಂತಹ ಸೈನ್ಯ ಸಾಗರವನ್ನೇ ನಾನು ಕಂಡಿರಲಿಲ್ಲ ಅಂತಹ ಸೈನ್ಯ ಸಾಗರವೇ ಇಲ್ಲಿದೆ ಅನ್ನುವುದನ್ನ ಸಾಕ್ಷಾತ್ ಕೃಷ್ಣನ್ ಹೇಳ್ತಾ ಇದ್ದಾನೆ ಸೇನೆಯ ನಾಯಕರೊಡನೆ ಮಾತುಕತೆ ನಡೆಸಿದ ಕೃಷ್ಣ ಶತ್ರು ಹೋರಾಡಬೇಕಾದ ಯೋಜನೆಗಳನ್ನ ಹಾಗೆ ರೂಪಿಸ್ತಾ ಇದ್ದಾನಂತೆ ಇಷ್ಟು ವಿಶೇಷ ಇದೆ ಅಲ್ವಾ ಯುದ್ಧವೆಂದರೆ ಕೇವಲ ಆಯುಧಗಳನ್ನಿಟ್ಟುಕೊಂಡು ಹೋರಾಡುವ ಬಗೆಯಲ್ಲ ಅದರಲ್ಲಿ ನೂರಾರು ಅಂಶಗಳು ಅಡಗಿರುತ್ತವೆ ಮುಖ್ಯವಾಗಿ ರಾಜತಾಂತ್ರಿಕ ತೀರ್ಮಾನಗಳು ಮತ್ತು ಮನಸ್ಸಿನ ಸಂಕಲ್ಪಗಳು ಈ ಎಲ್ಲದರ ಜೊತೆಯಲ್ಲಿ ಯುದ್ದವನ್ನ ತಂತ್ರಗಾರಿಕೆಯಿಂದ ರೂಪಿಸಿಕೊಳ್ಳುವುದು ಬಹಳ ಮುಖ್ಯ ಇಂತಹ ಯುದ್ಧ ನೈಪುಣ್ಯತೆಯನ್ನು ಹೊಂದಿರುವಂತಹ ರಾಜಕೀಯ ಮುತ್ಸದ್ದಿಯಾದ ಶ್ರೀಕೃಷ್ಣ ಹೋರಾಟದ ಯೋಜನೆಯನ್ನು ರೂಪಿಸಿದ್ದಾನೆ ಆ ಯೋಜನೆ ಹೇಗಿದೆ ನೋಡಿ ಗಮನಿಸೋಣ ವಚನದಲ್ಲಿ ಈ ರೀತಿಯಾದ ವಿವರಣೆಯನ್ನ ಕೊಡುತ್ತಾನೆ ಪಂಪಾ ಪ್ರತಿಯೊಂದನ್ನು ಕೂಡ ವ್ಯವಸ್ಥಿತವಾಗಿ ಅರ್ಥವಾಗುವ ರೀತಿಯಲ್ಲಿ ಚಿತ್ರಿಸಿದ್ದಾನೆ ದ್ರೋಣನ ಸೈನ್ಯದ ಎದುರು ಅರವತ್ತು ಸಾವಿರ ರಥವನ್ನು ಒಡ್ಡಿ ದೃಷ್ಟದ್ಯುಮ್ನ ನಿಲ್ಲುತ್ತಾನೆ ನಲವತ್ತು ಸಾವಿರ ಸೇರಿಸಿದ ಶಿಖಂಡಿ ಅಶ್ವತ್ಥಾಮನ ಎದುರಾಗುತ್ತಾನೆ ಕೃತವರ್ಮನ ವಿರುದ್ಧವಾಗಿ ಸಾತ್ಯಕ್ಕೆ ನಿಂತರೆ ಕೋಟಿ ರಥ ಒಂದು ಲಕ್ಷ ಭದ್ರ ಗಜದಿಂದ ಕೂಡಿ ಭೀಮ ನಿಂತುಕೊಳ್ಳುತ್ತಾನೆ ದುರ್ಯೋಧನನ ಎದುರಾಗುತ್ತಾನೆ ದುಃಾಸನ ಸೇನೆ ಎದುರು ನಕುಲ ಶಕುನಿಯರು ಅಂದರೆ ಶಕುನಿಯ ಎದುರು ಸಹದೇವ ಕೃಪನ ಎದುರು ಕೇಕೆಯ ರಾಜರು ಸಿಂಧು ರಾಜ ಸೈಂಧವನ ಎದುರು ದೃಪದ ರಾಜ ಭಗದತ್ತನ ಎದುರು ವಿರಾಟ ರಾಜ ಜಟಾಸುರ ಬಕಾಸುರ ಮುಂತಾದ ರಾಕ್ಷಸರ ಮಕ್ಕಳ ಎದುರು ಘಟೋತ್ಪಜ ನಾಯಕರು ತಮ್ಮ ತಮ್ಮ ಅಕ್ಷೋಯಿಣಿಯ ಬಲದೊಡನೆ ಕಾದಾಡಲಿಕ್ಕೆ ಸಿದ್ಧರಾಗ್ತಾರೆ ಇನ್ನುಳಿದಂತಹ ಸಂಸಪ್ತಕರ ಹದಿನೆಂಟು ಕೋಟಿ ರಥಿಕರೊಡನೆ ಹೋರಾಡಲಿಕ್ಕಾಗಿ ತನ್ನ ಒಂದೇ ರಥದಿಂದ ಅರ್ಜುನ ನಿಲ್ಲುತ್ತಾನಂತೆ ತನ್ನ ಬಲದೊಂದಿಗೆ ಧರ್ಮರಾಯ ಶಲ್ಯನಿಗೆ ಎದುರಾಗಿ ನಿಲ್ಲುತ್ತಿದ್ದಾನೆ ಯುದ್ಧವನ್ನು ಆರಂಭಿಸುವ ಸೂಚನೆಗಾಗಿ ಕೈ ಬೀಸುವ ಸಮಯ ಬಂದಿದೆ ಆಗ ಧರ್ಮರಾಜ ಶೂರರನ್ನ ಭೇದೋಪಾಯದಿಂದ ಗೆಲ್ಲಬೇಕು ಎಂಬ ನುಡಿಯಂತೆ ಅತ್ಯಂತ ವಿನಯ ಮನೋಭಾವದಲ್ಲಿ ಅಂತಃಕರಣಪೂರ್ವಕವಾಗಿ ಭೀಷ್ಮರ ಬಳಿಗೆ ಧಾವಿಸ್ತಾ ಇದ್ದಾನೆ ಅಜ್ಜನ ಆಶೀರ್ವಾದವನ್ನ ಬೇಡ್ತಾ ಇದ್ದಾನೆ ಈ ರೀತಿಯಾಗಿ ಅಜ್ಜನ ಆಶೀರ್ವಾದ ಹೇಗಿದೆ ಗಮನಿಸೋಣ ಹರಿಯೋಣ ಬಳಂ ಎರಡು ತನ್ನ ಮಿಳಮಿಳ ನೋಣೆ ನರೇಂದ್ರನ್ ಒಂದೇ ರಥದಿಂದ ಸುಹೃದ್ ಬಳಮಂ ಭೀಷ್ಮರ ಚೇಳಣ ಯುಗಕ್ಕೆ ನಿನಗೆ ಜಯಂ ಅಕ್ಕೆ ಎಂದು ಭೀಷ್ಮ ತಮ್ಮ ಮಮ್ಮನ ವಿನಯಕ್ಕೆ ಮೆಚ್ಚಿ ಪರಸೆ ಪರಕೆಯಂ ಕೈಗೊಂಡು ಪ್ರಸ್ತುತ ಈ ಕಂದ ಪದ್ಯದ ಮೂಲಕ ಪಂಪ ವಿವರಿಸ್ತಾ ಇದ್ದಾನೆ ಬಳಮೆರಡು ತನ್ನನೆ ಮಿಳಮಿಳ ನೋಡೇ ನರೇಂದ್ರನ್ ಎರಡು ಕಡೆಯ ಈ ಸೇನೆಯು ಕೂಡ ಧರ್ಮರಾಯನನ್ನೇ ಮಿಳಮಿಳನೆ ನೋಡುತ್ತಾ ಅಚ್ಚರಿ ಇದೆ ಇದೇನಿದು ಧರ್ಮರಾಯ ಏನ್ ಮಾಡ್ತಾ ಹಾಗೆ ಗಮನಿಸ್ತಾ ರಥದಿಂದ ಇಳಿದಂತಹ ಧರ್ಮರಾಯ ನೇರವಾಗಿ ಅಜ್ಜನಾದಂಥ ಭೀಷ್ಮನ ಚರಣ ಯುಗಗಳಿಗೆ ಎರಗಿ ಆಶೀರ್ವಾದವನ್ನು ಬೇಡ್ತಾ ಇದ್ದಾರಂತೆ ಭೀಷ್ಮರ ಚರಣ ಯುಗ ಕೆರಗಿ ಪ್ರಾರ್ಥಿಸಿಕೊಳ್ತಾ ಇದ್ದಾನೆ ಆ ಭೀಷ್ಮರ ಚರಣ ಯುಗಕ್ಕೆರಗೆ ನಿನಗೆ ಜಯಮಕ್ಕು ನಿನಗೆ ಜಯ ಎಂದನ್ ನಿನ ಜಯವಾಗಲಿ ಎಂಬುದಾಗಿ ಭೀಷ್ಮಾಚಾರ್ಯರು ಕೂಡ ಆಶೀರ್ವಾದವನ್ನು ಮಾಡಿದ್ದಾರಂತೆ ಇಂಥ ಆಶೀರ್ವಾದ ಭೀಷ್ಮಾಚಾರ್ಯರಿಂದ ಬಂದ ಮೇಲೆ ಇನ್ನೇನು ಅವನಿಗೆ ಆನೆಯ ಬಲವೇ ಸಿಕ್ಕಂತಲ್ಲವೇ ಪ್ರಾರ್ಥಿಸಿಕೊಳ್ತಾ ಇದ್ದಾನೆ ನಿಮ್ಮ ಆಶೀರ್ವಾದ ನನಗೆ ಬೇಕು ಅಂದಾಗ ಸಂಪೂರ್ಣವಾಗಿ ತಮ್ಮ ಮನದ ಇಂಗಿತವನ್ನ ಸೂಕ್ಷ್ಮವಾಗಿ ಭೀಷ್ಮಾಚಾರ್ಯರು ಅವರಿಗೆ ತಿಳಿಸಿದ್ದಾರೆ ಧರ್ಮರಾಯನಿಗೆ ಭೀಷ್ಮನ ಬಾಯಿಯಿಂದ ತಟ್ಟನೆ ಹೊರಬಿದ್ದಿದೆ ನಿನಗೆ ಜಯವಾಗಲಿ ಎಂಬ ಮಾತು ತನ್ನ ಮೊಮ್ಮಗನ ವಿನಯ ಭಾವಕ್ಕೆ ಮೆಚ್ಚುಗೆಯನ್ನ ತಾತ ತೋರಿಸಿದ್ದಾನೆ ನಮ್ಮ ಮೂಲ ಭಾರತದಲ್ಲಿಯೂ ಕೂಡ ನಾವು ಗಮನಿಸಬಹುದಾದ ಒಂದು ಅಂಶವಿದೆ ಅಲ್ಲಿಯೂ ಕೂಡ ಇದೇ ರೀತಿಯಾಗಿ ತನ್ನ ತಾತನಾದಂತಹ ಭೀಷ್ಮಾಚಾರ್ಯರ ಬಳಿ ಬಂದು ಧರ್ಮರಾಯ ತನ್ನ ನೋವುಗಳನ್ನ ನಿವೇದಿಸಿಕೊಂಡಾಗ ಮತ್ತು ಇಂತಹ ಪರಿಸ್ಥಿತಿಯಲ್ಲಿ ನಿಮ್ಮೊಂದಿಗೆ ನಾನು ಹೋರಾಟ ಮಾಡಬೇಕಲ್ಲ ಎಂಬುದನ್ನು ಹೇಳಿಕೊಂಡಾಗ ಭೀಷ್ಮಾಚಾರ್ಯರು ಅವನಿಗೆ ಸಮಾಧಾನ ಪಡಿಸುತ್ತ ಅಲ್ಲಿ ವ್ಯಕ್ತಪಡಿಸುತ್ತಾರೆ ಒಂದು ಮಾತನ್ನು ಕೂಡ ಮೂಲ ಭಾರತದಲ್ಲಿ ಉಲ್ಲೇಖವಾಗುತ್ತದೆ ವ್ಯಾಸವಿರಿಚಿತ ಭಾರತದಲ್ಲಿ ಅರ್ಥಸ್ಯ ಪುರುಷೋ ದಾಸೋ ದಾಸ ಅನ್ನುವಂಥ ಮಾತು ಅಂದರೆ ನಾನೀಗ ಅನಿವಾರ್ಯವಾಗಿ ಒಂದರ್ಥದಲ್ಲಿ ಅರ್ಥದ ಕಾರಣಕ್ಕಾಗಿ ಕೌರವರಿಂದ ಬಂಧಿಸಲ್ಪಟ್ಟಿದ್ದೇನೆ ಹಾಗಾಗಿ ನಾನು ಅವರ ಪಾಳೆಯದಲ್ಲಿಯೇ ಇರಬೇಕಾಗಿದೆ ಅಷ್ಟೇ ಅಲ್ಲ ಸಿಂಹಾಸನದ ರಕ್ಷಣೆಯ ವಾಗ್ದಾನವನ್ನು ನನ್ನ ತಾಯಿಗೆ ನಾನು ನೀಡಿದ್ದೇನೆ ಆದ್ದರಿಂದ ನಾನು ನಿನ್ನ ಪರವಾಗಿ ಹೋರಾಡಲು ಸಾಧ್ಯವಿಲ್ಲ ಆದರೆ ನಿನಗೆ ಹಾರೈಸುತ್ತೇನೆ ನಿನಗೆ ವಿಜಯ ಎಂಬುದಾಗಿ ಭೀಷ್ಮಾಚಾರ್ಯರು ಅಲ್ಲಿಯೂ ಕೂಡ ಅಂದ್ರೆ ವ್ಯಾಸವಿರಚಿತ ಭಾರತದಲ್ಲಿಯೂ ಕೂಡ ಸ್ಪಷ್ಟವಾಗಿ ಆಶೀರ್ವದಿಸಿದ ಬಗೆಯನ್ನೇ ಪಂಪ ಯಥಾವತ್ತು ಇಲ್ಲಿಯೂ ಕೂಡ ದಾಖಲಿಸ್ತಾ ಆ ಮೂಲಕ ಭೀಷ್ಮಾಚಾರ್ಯರ ಆಶೀರ್ವಾದವನ್ನು ಪಡೆದಂತಹ ಧರ್ಮರಾಯ ತದನಂತರದಲ್ಲಿ ಗುರು ದ್ರೋಣಾಚಾರ್ಯರ ಕೃಪಾ ಅಶ್ವತ್ಥಾಮ ಶಲ್ಯ ವೀರರ ಎದುರು ಹೋಗಿ ಅವರ ಕಾಲಿಗೆರಗಿ ಅವರೆಲ್ಲರಿಂದ ಆಶೀರ್ವಾದ ಪಡೆಯುತ್ತಾನೆ ಅವರೆಲ್ಲರೂ ಕೂಡ ಆಶೀರ್ವದಿಸುತ್ತಿದ್ದಾರೆ ಇಗೋ ನೀನು ನಮ್ಮ ಬಳಿ ಬಂದೆ ನಮಗೆರಗಿದೆ ನಮ್ಮ ಮನಸ್ಸು ನಿನ್ನ ಪ್ರೀತಿಗೆ ಬಾಗಿದೆ ನಮ್ಮ ದೆಸೆಯಿಂದ ನಿನಗೆ ಜಯ ಸೇರುವಂತಾಗಲಿ ಇನ್ನು ನೀನು ನಡೆ ಯುದ್ಧವನ್ನು ಮಾಡು ಎಂಬುದಾಗಿ ಅವರು ತಿಳಿಹೇಳಿದ್ದಾರೆ ಆಶೀರ್ವದಿಸಿದ್ದಾರೆ ತದನಂತರದಲ್ಲಿ ಧರ್ಮರಾಯ ತಾನು ಯುದ್ಧಕ್ಕೆ ಸಿದ್ಧನಾಗುವುದಕ್ಕಿಂತ ಮುಂಚೆ ಕುರುವಂಶದ ಉಳಿವಿಗಾಗಿ ತಾನು ಯೋಚಿಸಿ ದುರ್ಯೋಧನ ತಮ್ಮ ಯುಸುವನ್ನು ತನ್ನೊಡನೆ ಕರೆತಂದಿದ್ದಾನೆ ತದನಂತರ ಅರ್ಜುನನು ಯುದ್ದಕ್ಕೆ ಸಿದ್ಧನಾಗುವುದಕ್ಕಿಂತ ಮುಂಚೆ ತಾನೂ ಕೂಡ ತನ್ನ ಹಿರಿಯರೊಂದಿಗೆ ಹೋರಾಟ ಮಾಡಬೇಕಲ್ಲ ಎಂಬ ಭಾವದಿಂದ ಸಾಕಷ್ಟು ನೋವನ್ನು ಅನುಭವಿಸಿದ್ದಾನೆ ಇಲ್ಲಿ ಅರ್ಜುನನ ವಿಷಾದ ಯೋಗವನ್ನ ನಾವು ಗಮನಿಸಬಹುದು ಅರ್ಜುನನ ಈ ಒಂದು ಪರಿಸ್ಥಿತಿಯೇ ವಿಶೇಷವಾದದ್ದು ಮೂಲ ಭಾರತದಲ್ಲಿ ಬಹುವಾಗಿ ವಿಸ್ತರಿಸಿದ್ದರೂ ಕೂಡ ಪಂಪ ಕೇವಲ ಒಂದೇ ಒಂದು ಪದ್ಯದ ಮೂಲಕ ಅದರ ಹಿನ್ನೆಲೆಯ ವಚನದ ಮೂಲಕ ಹೇಳಿ ಮುಗಿಸಿಬಿಡುತ್ತಾನೆ ತನ್ಮೂಲಕ ಆ ಒಂದೇ ಪದ್ಯದಲ್ಲೇ ಕೃಷ್ಣ ಹೇಳುವಂತಹ ಧೈರ್ಯದ ಮಾತುಗಳು ಹಾಗೂ ವಿಶ್ವರೂಪ ದರ್ಶನವೂ ಕೂಡ ಮುಗಿದು ಹೋಗ್ಬಿಡತ್ತೆ ಹೀಗೆ ವಚನದೊಂದಿಗೆ ಒಂದೇ ಪದ್ಯದಲ್ಲಿ ಕವಿ ಪಂಪ ಸಹಜವಾಗಿಯೇ ತನ್ನ ಜೈನ ನಿಷ್ಠೆಯೊಂದಿಗೆ ಅರ್ಜುನನಿಗೆ ಧೈರ್ಯವನ್ನ ತುಂಬುವ ಕೆಲಸವನ್ನ ಮಾಡುವ ಬಗೆಯನ್ನ ನಾವೀಗ ಕೇಳೋಣ ಇದಿರ್ಚಿ ತಳ್ತಿಯಲ್ ಈ ಮಲೆದೊಡ್ಡಿದ ಚಾತುರಂಗಂ ಎಂಬುದು ನಗಗೊಡ್ಡಿನಿಂದುೋ ಇದನ್ ಓವರ ಕೊಲ್ವೊಡ ನೀನ ಕಜ್ಜೊಳೆ ಸಂದುರಿತನ್ ೇರಹಸ್ಯೊ ನಿರಂತರ ಪರಿಚರ್ಯ ಇರೇ ಯೋಜಿಶಿರ ಕದನ ತ್ರೇತ್ರ ಆಗಳ್ ಪರಸೈನ್ಯ ಭೈರವಂ ಪುರಾಣ ಪುರುಷನಪ್ಪ ಪುರುಷೋತ್ತಮಂಗೆ ಎರಗಿ ಪೊಡಮಟ್ಟು ರಿಪುಪಕ್ಷ ಕ್ಷಯಕರಮಪ್ಪ ವಿಶ್ವಕರ್ಮ ನಿರ್ಮಿತಂ ಆದ ತನ್ನ ದಿವ್ಯರಥಮಂ ಮನೋರಥಂ ಬೆರಸು ರಥಾಂಗಧರನಂ ಮುನ್ನಂ ಏರಲ್ವೇಳ್ದು ಮೂರ್ ಸೂಳ್ ಪೊಡಮಟ್ಟು ಬೆಳಿಯಂ ವಜ್ರಕವಚಮಂ ತೊಟ್ಟು ತವದೊಣೆಗಳು ಎರಡು ದೆಸೆಯೊಳಂಬಿಗಿದು ದ್ರೋಣಾಚಾರ್ಯಂಗೆ ಮನದು ನಮಸ್ಕಾರೈದು ದ್ರೋಣಂ ಬಾಳ್ಗೆ ಎಂದು ಮಹಾಪ್ರಚಂಡ ಗಾಂಡೀವಮಂ ಕೊಂಡೇರಿಸಿ ನೀವಿ ಜೇ ಒಡೆದು ದೇವದತ್ತಶಂಕಮಂ ಪೂರಿಸಿ ಸಂಸಪ್ತಕರೊಡ್ಡಣತ್ತ ರಥಾಂಗಧರನಂ ರಥಮಂ ದಿವ್ಯರೂಪಿಯಾದ ಶ್ರೀ ಕೃಷ್ಣ ವಿಶ್ವರೂಪ ದರ್ಶನದೊಂದಿಗೆ ಅರ್ಜುನನಿಗೆ ಈ ರೀತಿಯಾಗಿ ಹೇಳ್ತಾ ಇದ್ದಾನೆ ಇಗೋ ನಿನ್ನ ಮುಂದೆ ಒಡ್ಡಿ ನಿಂತಿರುವ ಈ ಚತುರಂಗ ಸೇನೆ ನಿನಗಾಗಿಯೇ ಕಾದು ನಿಂತಿದೆ ಹೆದರದಿರು ಅರ್ಜುನ ಎದುರಿಸಿ ನಿಲ್ಲು ಇದನ್ನು ಕೊಲ್ಲುವ ಕಾರ್ಯದಲ್ಲಿ ನನ್ನೊಡನೆ ನೀನು ಸಹಕರಿಸು ಇದು ನನ್ನ ಕೆಲಸ ಸಾಕ್ಷಾತ್ ಶ್ರೀಕೃಷ್ಣ ಹೇಳುವ ಮಾತುಗಳಿದು ಇದು ನನ್ನ ಕೆಲಸ ನನ್ನ ಈ ಕಾರ್ಯದಲ್ಲಿ ನೀನು ನಿಂತಿದ್ದೀಯೇ ಎಂದು ನೇರವಾಗಿ ಆದಿಯ ವೇದ ರಹಸ್ಯವನ್ನು ಗೂಢತ್ವವನ್ನು ಮನಮುಟ್ಟುವಂತೆ ಅರ್ಜುನನಿಗೆ ಉಪದೇಶಿಸುತ್ತಿದ್ದಾನೆ ಶ್ರೀಕೃಷ್ಣ ಯುದ್ಧದಲ್ಲಿ ನಿರಂತರವಾಗಿ ಸೇವೆಯಲ್ಲಿ ತೊಡಗಲು ಪ್ರೇರೇಪಿಸುತ್ತಾನೆ ತನ್ಮೂಲಕ ಅರ್ಜುನನಿಗೆ ಉಂಟಾದಂತಹ ಅವಿಷಾದ ಯೋಗ ಭಾವವನ್ನು ನಿವಾರಿಸುವಲ್ಲಿ ಸಫಲನಾಗುತ್ತಾನೆ ಕೃಷ್ಣನ ಮಾತುಗಳನ್ನು ಕೇಳಿ ಸಮಾಧಾನ ಚಿತ್ತನಾದ ಕದನ ಅರ್ಜುನ ಮೋಹ ರಹಿತನಾಗಿ ಪುರಾಣ ಪುರುಷನಾದ ಪುರುಷೋತ್ತಮನಿಗೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸುತ್ತಾನೆ ವಿಶ್ವಕರ್ಮನಿಂದ ನಿರ್ಮಿಸಲಾಗಿದ್ದ ಶತ್ರುಪಕ್ಷ ನಾಶಕಾರಿಯಾದ ತನ್ನ ದಿವ್ಯ ರಥವನ್ನು ಮೊದಲು ಏರಲು ಕೃಷ್ಣನಿಗೆ ಹೇಳುತ್ತಾನೆ ಮೂರು ಸುತ್ತು ಪ್ರದಕ್ಷಿಣೆಯನ್ನು ಮಾಡಿ ನಮಸ್ಕರಿಸಿ ಅದೇ ರಥವನ್ನೇರುತ್ತಾನೆ ಅರ್ಜುನ ವಜ್ರ ಕವಚಗಳನ್ನು ಸರಿಪಡಿಸಿಕೊಳ್ಳುತ್ತಾ ಅಕ್ಷಯ ಬತ್ತಳಿಕೆಗಳನ್ನು ಎರಡು ಪಕ್ಕಗಳಲ್ಲಿ ಬಿಗಿದುಕೊಳ್ಳುತ್ತಾನೆ ಮನಸ್ಸಿನಲ್ಲೇ ದ್ರೋಣಾಚಾರ್ಯ ಗುರುವನ್ನ ಸ್ಮರಿಸುತ್ತಾನೆ ಗುರುವರಿಯರು ಬಾಳಲಿ ಎಂದು ಹೇಳುತ್ತ ಮಹಾಪ್ರಚಂಡ ಗಾಂಡೀವವನ್ನು ಹಿಡಿದು ಹೆದೆಯೇರಿಸಿ ನೀವಿ ಝೇಂಕರಿಸುತ್ತಾನೆ ದೇವದತ್ತ ಶಂಖವನ್ನು ಗಟ್ಟಿಯಾಗಿ ಊದುತ್ತಾನೆ ಸಂಸಪ್ತಕರ ಸೈನ್ಯದ ಕಡೆಗೆ ರಥವನ್ನು ನುಗ್ಗಿಸುವಂತೆ ರಥಾಂಗಧರನಾದ ಕೃಷ್ಣನಿಗೆ ಸೂಚಿಸುತ್ತಾನೆ ಹೀಗೆ ಅರ್ಜುನ ರಥವನ್ನೇರಿ ಹೊರಟಿದ್ದಾನೆ ಇಂತಹ ಸನ್ನಿವೇಶವನ್ನ ಕವಿ ಪಂಪ ಅತ್ಯಂತ ಮನೋಜ್ಞವಾಗಿ ನಮಗಿಲ್ಲಿ ಚಿತ್ರಿಸಿದ್ದು ಮುಂದಿನ ವಿಚಾರಗಳನ್ನ ಈ ರೀತಿಯಾಗಿ ತಿಳಿಸ್ತಾ ಇದ್ದಾನೆ peṇe gaḷa nuḍu ūdum ilē monil nenabilladtu aḍigiḍe kūrmana bennandōḍedu siḍil daḍanennucčunūrappinegam ಅಂದು ನಿಲನ ಆಕಾಶನೂ ಒಂದೊಂದರು ಸಾಗಿದ ಬೇಗದೊಳ್ ಅಂಬರಂಬರಂ ನೆಗೆದ ಧೂಳಿಯೊಳ್ ದ್ ತಮ್ಮ ಬಲಮಂ ಮಾರ್ವಲಮನ್ ಅರಿಯದೆಯ ಚತುರ್ವಲ ಮೊದಲ ಸಮ ಕಟ್ಟುಗೆಟ್ಟು ತಡವರಿಸಿ ತಟ್ಟು ಪೊಟ್ಟೆಂದು ಎಚ್ಚು ಇಟ್ಟು ಇರಿದು ತರಿದು ಗಟ್ಟಿಸೆಯ ಅಂಚೆಗೊಂಡು ಕಿರಿದು ಪೊಳತು ಕಾದೆ ಸುರಿ ಬಬಿಸು ನೆತ್ತರ ಸರಿಯೊಳಂ ಅಂಬಿನ ಸರಿಯೊಳಂ ಅಂಬಿರಿವಿಟ್ಟು ಪಾಯ್ವ ಮದಗಜಂಗಳ ಮದ ಜಲದೊಳ ಬಲದ ಕಳಕಳಕ್ಕೆ ಮಸಗೆ ದೆಸೆಯರಿಯದೆಯುಂ ಪರಿಯೇ ಘಟ್ಟಿಸಿದ ಕೀಳ ಘಟ್ಟಣೆಯೊಳ್ ಪೊಟ್ಟಗೊಡೆದ ತಾಡುಗೆಗಳ ರುದಿರ ಜಲದೊಳ್ ಬೆರಸಿ ಪದಗೆಂಪನಾಳ್ದ ಜೋತಶ್ವದ ನೆಲದೊಳಗೆದ ರಜಂ ಮೊದಲು ಮೂಲಂಗಿಡೆಯು ತಿರಿದಿಕ್ಕಿದಂತೆ ತಲೆಗಳು ಪರಿದು ಉರುಳದೊಡೆ ಪೆರ್ಮರಂಗಳ ಪೋಳಗಳೊಳ್ ಅಗಣಿಂದಂ ಒಗೆದ ಕೇಸುರಿಗಳ ಬಳಗದಂತೆ ಅಟ್ಟೆಗಳಿಂದ ಅಂಬರಂಬರಂ ನೆಗೆದು ಪಾರುವನೆತ್ತರ ಸುಟ್ಟುರೆಗಳಿಂದ ಮೇಘೆ ರಜಂ ಮೊಸುಳನಾಗೆ ದಸೆಯರಿದು ತಮ್ಮ ಬಲಮುಮಂ ಮಾರ್ವಲ ಮುಮನ್ ಅರಿದು ನವರುದಿರ ಜಳ ಚಳೇಚನದೊಳ್ ಘಟ್ಟಿಸಿ ಸಿಂಧುರದೊಳ್ ನೆಲಗಟ್ಟಿಸಿದಂತೆರ್ಧ ರಂಗಭೂಮಿಯೊಳ್ ಎರಡು ಪಡೆಯ ನಾಯಕರ್ ಬಿಲ್ಗಾಳೆ ಗಂಗಾಧುವಾಗಳ್ ಚತುರ ಕವಿಯೂ ಪ್ರಚಂಡ ಕಲಿಯುವಾದ ಪಂಪ ಭೀಕರ ರಣರಂಗದ ಅದ್ಭುತ ಚಿತ್ರಗಳನ್ನು ಪ್ರಸ್ತುತ ಈ ಕಾವ್ಯಗಳ ಮೂಲಕ ತಿಳಿಸಿಕೊಡ್ತಾನೆ ಪ್ರಳಯ ಕಾಲದ ಆ ಪ್ರಚಂಡ ಗಾಳಿಯ ಹೊಡೆತಕ್ಕೆ ಅಲೆಗಳೆದ್ದು ತನ್ನ ಮೇರೆಯನ್ನು ಮೀರುವ ಸಾಗರಗಳಂತಾಗಿದೆ ಎಲ್ಲೆ ಮೀರಿ ಪಾಂಡವರು ಮತ್ತು ಕೌರವರು ಸೇನೆ ಹೋರಾಟಕ್ಕೆ ಎದುರಾಗುವ ಸನ್ನಿವೇಶದಲ್ಲಿ ಒಂದು ಕಡೆ ದುರ್ಯೋಧನ ಮತ್ತೊಂದು ಕಡೆ ಧರ್ಮರಾಯ ಯುದ್ದ ಆರಂಭ ಸೂಚಕವಾಗಿ ಕೈಬೀಸುತ್ತಿದ್ದಾರೆ ಪೂರ್ವ ಪಶ್ಚಿಮದ ಸಮುದ್ರಗಳು ಭಯಂಕರ ಸ್ವರೂಪ ತಾಳಿ ಪರಸ್ಪರ ಎದುರಾಗಿ ತಾಗುವಂತೆ ಅಥವಾ ಘಟ್ಟಿಸುವಂತೆ ಚತುರಂಗ ಸೇನೆಗಳು ಯುದ್ಧ ಕಾಲದಲ್ಲಿ ಒಂದನ್ನೊಂದು ಎದುರೆದುರಾಗಿ ಘರ್ಷಿಸುತ್ತಿವೆ ಆನೆ ಕುದುರೆ ರಥ ಕಾಲಾಳುಗಳ ಕಾಲ್ತುಳಿತದಿಂದ ಮೇಲೆದ್ದ ಆಕಾಶದತ್ತ ದಟ್ಟವಾಗಿ ವ್ಯಾಪಕವಾಗಿ ವೇಗವಾಗಿ ಸಾಕ್ತಾ ಇದೆ ನೋಟಕರ ಕಣ್ಣಿಗೆ ಈ ಧರೆಯೇ ಆಕಾಶದತ್ತ ವೇಗವಾಗಿ ಹಾರಾಡುತ್ತಿದೆಯೇನೋ ಎನ್ನಿಸುವಂತೆ ಚಿತ್ರಿತವಾಗ್ತಾ ಇಂತಹ ಸನ್ನಿವೇಶದಲ್ಲಿ ಕವಿ ಬಹಳ ಸೂಕ್ಷ್ಮವಾಗಿ ಪ್ರಸ್ತುತ ನಾವು ಕೇಳಿದ ಈ ಪದ್ಯದ ಒಂದು ವಿವರಣೆಯಂತೆ ನಮಗೆ ಮತ್ತಷ್ಟು ಅಲಂಕಾರ ಯುಕ್ತವಾಗಿ ತನ್ನ ಕಾವ್ಯದ ಸೊಬಗನ್ನ ಹೆಚ್ಚಿಸಲಿಕ್ಕಾಗಿ ಹೋಲಿಕೆಗಳನ್ನು ಕೊಡುತ್ತಿದ್ದಾನೆ ಗಮನಿಸೋಣ ರಣಭೂಮಿಯಲ್ಲಿ ಸೇರಿದ ಅಗಾಧ ಸೈನ್ಯದ ಭಾಗಕ್ಕೆ ಆದಿಶೇಷನ ಕೊರಳು ಕುಸಿಯುತ್ತದೆಯಂತೆ ಅಂದರೆ ಈ ಅಗಾದ ಸೈನ್ಯದ ಭಾಗ ಇರುವುದರಿಂದಲೇ ಆದಿಶೇಷನ ಕೊರಳು ಕುಸಿಯುವಂತಾಗಿದೆ ಭೂಮಿ ದೊಪ್ಪನೆ ಬೀಳುತ್ತದೆಯಂತೆ ಆಗ ಭೂಮಿಯನ್ನು ಹೊತ್ತ ಆಮೆಯ ಚಿಪ್ಪು ಅದು ಕೂಡ ಸಿಡಿಯುತ್ತದೆಯಂತೆ ನುಚ್ಚು ನೂರಾಗುತ್ತದೆಯಂತೆ ಈ ಕಲ್ಪನೆಗಳೆಲ್ಲ ಒಂದು ಅಗಾಧತೆಯನ್ನ ಮತ್ತು ಶೌರ್ಯ ಕಿವಿ ಒಡೆಯುವ ಶಬ್ದ ಧೂಳಿನ ವ್ಯಾಪಕತೆಗಳು ಕಣ್ಣಿಗೆ ಕೊಡುವ ರಣರಂಗದ ಭೀಕರತೆಯ ಚಿತ್ರವನ್ನ ನಾವಿಲ್ಲಿ ಅರಿಯಬಹುದಾಗಿದ್ದು ಕವಿ ಪಂಪ ಆ ಸೇನೆಯ ರೀತಿ ಹೇಗಿತ್ತು ಮತ್ತು ಆ ರಣರಂಗದ ಭೀಕರ ಸನ್ನಿವೇಶಗಳನ್ನ ನಮಗೆ ಈ ರೀತಿಯೆಲ್ಲ ದರ್ಶಿಸಿಕೊಡುತ್ತಾನೆ ರಣರಂಗದ ಹೋರಾಟ ಒಂದೊಂದು ಒಂದೊಂದು ಪರಿ ಭೂಮಿಯಿಂದ ಆಕಾಶಕ್ಕೆ ವ್ಯಾಪಕವಾದ ದೂಳಿನಿಂದ ಎರಡು ಸೈನ್ಯ ದಿಕ್ಕು ತಪ್ಪುತ್ತವೆ ಎಂತಹ ಪರಿಸ್ಥಿತಿ ಇದೆ ಅಲ್ಲಿ ಅಂದ್ರೆ ಪಕ್ಷ ಪಕ್ಷಗಳಲ್ಲಿ ವ್ಯವಸ್ಥೆ ತಪ್ಪಿ ಪರವಿರೋಧಿ ಸೈನ್ಯವೆಂಬ ಗುರುತು ಕೂಡ ಹಿಡಿಯಲಿಕ್ಕೆ ಸಾಧ್ಯವಾಗದಂತಾಗುತ್ತದೆ ಯಾರು ಯಾರೆಂಬ ತಿಳಿವಳಿಕೆ ಇಲ್ಲದೆ ಸ್ವಲ್ಪ ಕಾಲ ಕತ್ತರಿಸುವುದು ಬಡಿಯುವುದು ಘಟ್ಟಿಸುವ ಶಬ್ದಗಳು ನಡೆದೇ ಹೋಗುತ್ತಿದೆಯಂತೆ ಬಹುಶಃ ನಾವು ಇಂತಹ ಮಾತುಗಳನ್ನ ಗಮನಿಸಿದರೆ ನಮಗೆ ಪ್ರಸ್ತುತ ಈ ನವರಾತ್ರಿಯ ಸಂದರ್ಭದಲ್ಲಿ ದೇವಿ ಮಹಾತ್ಮೆಯ ಒಂದು ಅಧ್ಯಯನವನ್ನ ಅಥವಾ ಪಾರಾಯನವನ್ನ ಮಾಡುವಾಗ ಅಲ್ಲಿಯೂ ಕೂಡ ಆ ದೇವಿ ಅನನ್ಯವಾದ ಮಹಿಮೆಯಲ್ಲಿ ವೀರ ಸೈನಿಕರು ಹೋರಾಡುವ ಬಗೆಯಲ್ಲಿ ತಮ್ಮವರು ಯಾರು ವಿರೋಧಿಗಳು ಯಾರು ಎಂದು ಗುರುತಿಸಲು ಸಾಧ್ಯವಾಗದಂತಹ ಪರಿಸ್ಥಿತಿ ಅನ್ನುವುದನ್ನ ಉಲ್ಲೇಖವಾಗುವ ಬಗೆಯನ್ನ ಇಲ್ಲಿಯೂ ಕೂಡ ಗಮನಿಸಬಹುದು ಹಾಗೆ ಅಷ್ಟರ ಮಟ್ಟಿಗೆ ಯಾರು ಯಾರೆಂದೆ ತಿಳಿಯದಂತೆ ಹೋರಾಡುವ ಪರಿಸ್ಥಿತಿ ಬಂದಿದೆ ಅಷ್ಟರ ಮಟ್ಟಿಗೆ ಯುದ್ಧೋತ್ಸಾಹ ನೆಲೆಸಿದೆ ಬಿಸಿ ರಕ್ತದ ಮಳೆ ಸುರಿಯುತ್ತದೆ ಬಾಣದ ಮಳೆಗೆ ಮದ್ದಾನೆಗಳ ಮದೋದಕ ಹರಿಯುತ್ತದೆ ದಿಕ್ಕು ದಿಕ್ಕಿಗೆ ಓಡಾಡುವ ಕುದುರೆಗಳ ಕಡಿವಾಣ ಘರ್ಷಣೆಗೆ ನಾಲೆಗೆ ಸೀಲಿ ರಕ್ತ ಹರಿಯುತ್ತದೆ ಜಾತಿ ಕುದುರೆಗಳ ಬಾಯಿಂದ ಸುರಿಯುವ ಜೊಲ್ಲು ರಸ ಪ್ರವಾಹವಾಗುತ್ತದೆ ಈಗಾಗಲೇ ಈ ಮಾತುಗಳನ್ನ ಪೂರ್ವದಲ್ಲಿ ಕವಿಯೇ ತಿಳಿಸಿದ್ದಾರೆ ಮತ್ತೆ ಅದನ್ನು ಉಲ್ಲೇಖ ಮಾಡುತ್ತಾ ಹೀಗೆಲ್ಲ ಯುದ್ಧ ತನ್ನ ಭೀಕರತೆಯನ್ನ ಮತ್ತು ತನ್ನ ಅಗಾಧತೆಯನ್ನ ಕಾಣಿಸುತ್ತಿದೆ ಎಂಬುದನ್ನು ಇಲ್ಲಿ ನಮಗೆ ತಿಳಿಸಿಕೊಟ್ಟಿದ್ದಾರೆ ಇವೆಲ್ಲವೂ ಕೂಡ ಯುದ್ಧದ ವಿಭಿನ್ನ ಚಿತ್ರಣಗಳು ನಾಳೆಯ ದಿವಸ ಮತ್ತಷ್ಟು ಯುದ್ದದ ಭೀಕರತೆಯ ವಿವಿಧ ಸನ್ನಿವೇಶಗಳನ್ನು ವಿಭಿನ್ನ ಚಿತ್ರಣಗಳನ್ನು ಕಲಿ ಪಂಪ ಕಟ್ಟಿಕೊಟ್ಟ ಬಗೆಯನ್ನ ಅವಲೋಕಿಸೋಣ ತನ್ಮೂಲಕ ಕಾವ್ಯದ ರಸಾಸ್ವಾದವನ್ನ ಮಾಡೋಣ ನಮಸ್ಕಾರ ಗಮಕ ಬಂಧುಗಳಿಗೆಲ್ಲ ನಮಸ್ಕಾರ ಪಂಪ ಭಾರತ ವಿರಚಿತ ವಿಕ್ರಮಾರ್ಜುನ ವಿಜಯದ ಏಳನೆಯ ದಿವಸದ ಕಾರ್ಯಕ್ರಮಕ್ಕೆ ಅಂದರೆ ನಮ್ಮ ದಶಮ ಆಶ್ವಾಸದ ಏಳನೆಯ ಕಂತಿಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ಈಗಾಗಲೇ ಕುರುಕ್ಷೇತ್ರದ ಭೀಕರತೆಯನ್ನ ಪಂಪನ ಹಲವು ಪದ್ಯಗಳ ಮೂಲಕ ಅವಲೋಕಿಸಿದ್ದು ಈಗ ಯುದ್ಧದ ಸನ್ನಿವೇಶದಲ್ಲಿ ವಿವಿಧ ಆಯುಧಗಳಿಂದ ಹೇಗೆಲ್ಲ ಯುದ್ದವನ್ನ ಮಾಡಲಾಯಿತು ಮತ್ತು ಅವುಗಳ ಪರಾಕ್ರಮದ ತೀವ್ರತೆಯ ಬಗ್ಗೆ ಕಲಿ ಪಂಪ ಚಿತ್ರಿಸಿದ ಬಗೆಯ ಕೆಲವು ಪದ್ಯಗಳನ್ನು ಗಮನಿಸೋಣ ಮುಖ್ಯವಾಗಿ ಖಡ್ಗದ ಹೋರಾಟವಾಗಲಿ ರಾವುತರ ಹೋರಾಟ ಮತ್ತು ಕತ್ತಿಯ ಕಾಳಗ ಹಾಗೂ ಉಗ್ರ ರಥಗಳಲ್ಲಿ ಉಗ್ರ ರಥಿಕರ ಸಾಹಸಗಳು ಪ್ರತಿಯೊಂದನ್ನು ಕೂಡ ಕಣ್ಣಿಗೆ ಕಟ್ಟುವ ಹಾಗೆ ಪಂಪ ಚಿತ್ರಿಸಿಕೊಡುತ್ತಾನೆ ಕೆಲವೊಮ್ಮೆ ಇಂತಹ ಭಯಂಕರವಾದ ಹೋರಾಟಗಳನ್ನ ನೋಡಲು ಸಾಧ್ಯವೇ ಎಂಬ ಪ್ರಶ್ನೆಯೂ ಕೂಡ ಮೂಡುವುದು ಸಹಜವೇ ಅಂತಹ ಅದ್ಭುತವಾದಂತಹ ದೃಶ್ಯಗಳನ್ನ ಕಣ್ಣಿಗೆ ಕಟ್ಟಿಕೊಡುತ್ತಾನೆ ಕವಿ ಪಂಪ ತನ್ನ ಪದ್ಯದ ಮೂಲಕ ಅಂತಾ ಸನ್ನಿವೇಶಗಳಲ್ಲಿ ನಾವು ಗಮನಿಸುತ್ತಾ ಇದೀಗ ಕತ್ತಿ ಕಾಳಗದಲ್ಲಿ ವೀರಾವೇಶದಿಂದ ಹೋರಾಟವನ್ನು ನಡೆಸಿದವರ ಸ್ಥಿತಿಯ ಬಗ್ಗೆ ಕವಿ ಪೊಂಪ ಈ ಪದ್ಯದ ಮೂಲಕ ತಿಳಿಸ್ತಾ ಒಬ್ಬ ವೀರ ಹೇಗೆ ಕತ್ತಿ ಕಾಳಗದಲ್ಲಿ ಅತ್ಯಂತ ಆಕ್ರೋಶ ಭರಿತನಾಗಿ ಹೋರಾಟವನ್ನ ಮಾಡುತ್ತಾ ಇದ್ದಾನೆ ಅನ್ನುವುದನ್ನು ಮೇಗಲಿಯೊರುವಂ ಪಿಡಿದು ತಲೆಯನ್ ಇಟ್ಟು ಅಟ್ಟೆಯೊಳಗೆ ಅಗ್ಗಲಿಸಿದ ಮುಡಿ ಸಿ ಮಾಟದ ತಲೆಯಿಟ್ಟಾಡುವವನ ಇನಿಸುಪೋಲ್ತು ಅನುಗೆಯದಂ. ಮೇಯಲಿಯೊರುವಂ ಉರುಳದ ತಲೆಯಂ ಪಿಡಿದು ೆಯೊಳಗಿಟ್ಟು ಅನುಗೈದಂ ಅಗ್ಗಲಿಸಿದ ಮುಳೆಸಿಂ ಮೇಗಲಿಯರ್ವಂ ಮಾಟದ ತಲೆಯಿಟ್ಟಾಡುವವನಂ ಇನಿಸು ಪೋಲ್ತು ಅನುಗೈದ ಅಂತಣಿ ಮಣಿಯದೆ ಸೆಣಸಿ ಪೊಣರ್ದು ಕಿರಿದು ಪೊಳ್ತು ಕಾದಿನಿಂದಾಗಳು ರುದ್ರ ಭಯಂಕರವು ಮತ್ತು ಭಿಭತ್ಸವು ಆದ ಸನ್ನಿವೇಶವಿದು ಕತ್ತಿ ಕಾಳಗದ ವೀರನೊಬ್ಬನ ಶೌರ್ಯ ಪರಾಕ್ರಮದ ರೀತಿಯನ್ನ ಕವಿಯಲ್ಲಿ ವರ್ಣಿಸ್ತಾ ಇದ್ದಾನೆ ಈ ರೀತಿಯಾಗಿ ಹೇಳ್ತಾ ಇದ್ದಾನೆ ತಲೆ ನೆಲದೊಳ್ ಉರುಳ್ದೊಡಂ ಮೇಯ್ ಗಲಿಯೋರ್ವಂ ಪಿಡಿದು ತಲೆಯೊಳಿಟ್ಟು ಅನ್ನುವಂಥ ಮಾತು ನೋಡಿ ಹೇಗಿದೆ ವೀರನೊಬ್ಬನ ತಲೆ ನೆಲದ ಮೇಲೆ ಉರುಳು ಂತೆ ಆ ಸಂದರ್ಭದಲ್ಲಿ ಆ ವೀರ ಬಿದ್ದ ತಲೆಯನ್ನೇ ಮುಂಡದ ಮೇಲಿಟ್ಟುಕೊಂಡಿದ್ದಾನಂತೆ ಉಗ್ರವಾದ ಕೋಪದಿಂದ ಕೃತಕ ತಲೆಯನ್ನು ಧರಿಸಿ ಕುಣಿದಾಡುವ ರೀತಿಯಂತೆ ಕುಣಿಯುತ್ತಿದ್ದಾನಂತೆ ಇದೊಂದು ರೀತಿಯ ವೀರಾವೇಶಕ್ಕೆ ಸಾಕ್ಷಿಯಾಗಿ ನಿಂತಿದೆ ಖಡ್ಗಧಾರಿಯಾದ ಈ ಬಹುಮುಖ ಪ್ರತಿಭೆಯ ಯೋಧನ ಸಾಹಸವನ್ನ ಯಾವ ರೀತಿಯಲ್ಲಿ ಹೇಳಲಿಕ್ಕೆ ಸಾಧ್ಯ ಅನ್ನತಾನೆ ಪಂಪ ಬಹುಶಃ ಇದನ್ನ ಗಮನಿಸಿದರೆ ಇಂದಿನ ಆಧುನಿಕ ಸಿನಿಮಾಗಳಲ್ಲಿ ಕಾಣುವಂತಹ ಒಂದು ತಂತ್ರಜ್ಞಾನದ ಕೈಚಳಕವೇನೋ ತಂತ್ರಜ್ಞಾನದ ಕೈಚಳಕದಿಂದ ಮಾಡಿದಂತಹ ಒಂದು ದೃಶ್ಯವೇನೋ ಅನ್ನಿಸುವಂತಿದೆ ಅಷ್ಟೇ ಯಾಕೆ ಇವತ್ತಿನ ಆಧುನಿಕ ಈ ರೋಬೋಟ್ಗಳಲ್ಲಿ ಹೇಗೆ ರೋಬೋಟ್ ಸೈನಿಕರು ಬಂದಾಗ ಅವರ ಒಂದೊಂದು ಭಾಗವನ್ನು ತುಂಡರಿಸಿದಾಗ ಮತ್ತೆ ಮತ್ತೆ ಅದು ಸೇರಿಕೊಂಡು ಮತ್ತೆ ಮೂಲ ಸ್ವರೂಪವನ್ನೇ ಪಡೆದು ಹೋರಾಟಕ್ಕೆ ಸಜ್ಜಾಗಿ ನಿಲ್ಲುವ ರೀತಿಯಲ್ಲಿ ಯೋಧ ಈ ರೀತಿಯಾಗಿ ನೈಜವಾಗಿ ತನ್ನ ಪರಾಕ್ರಮದಿಂದ ಕಾಣಿಸಿಕೊಳ್ತಾ ಇದ್ದಾನೆ ಅಂದರೆ ಎಂತ ಅದ್ಭುತವಲ್ಲವೇ ಹತ್ತನೆಯ ಒಂದು ಶತಮಾನದಲ್ಲಿಯೇ ಪಂಪ ತನ್ನ ಈ ಕಾವ್ಯದ ಮೂಲಕ ಇಂತಹ ಒಂದು ವೀರಾವೇಶದ ಅಪರೂಪದ ದೃಶ್ಯವನ್ನ ನಮ್ಗೆ ಇಲ್ಲಿ ಕಾಣಿಸ್ತಾನೆ ಅಷ್ಟೇ ಅಲ್ಲ ಅಲ್ಲೊಂದು ಮಾತನ್ನ ಪಂಪ ಬಹಳ ವಿಶೇಷವಾಗಿ ಬಳಸಿದ್ದನ್ನ ನಾವಿಲ್ಲಿ ಗಮನಿಸಿಕೊಳ್ಳಬಹುದಾಗಿದೆ ಆತ ಹೇಳುವ ಮಾಟದ ತಲೆ ಇಟ್ಟಾಡುವ ನಂ ಪದ ಬಳಸಿರುವಂಥದ್ದು ಏನದು ಮಾಟದ ತಲೆ ಇಟ್ಟಾಡುವ ಅಂದ್ರೆ ಕೃತಕವಾದ ತಲೆಯನ್ನಿಟ್ಟುಕೊಂಡು ಆಡುವವನ ರೀತಿಯಲ್ಲಿ ಇಂತ ಆ ಪದ ಪ್ರಯೋಗವಾಗಿದೆ ಅಂದರೆ ಹೇಗೆ ಒಂದು ಹೊಸ ಚಮತ್ಕಾರದಲ್ಲಿ ಅಥವಾ ತನ್ನ ಶಕ್ತಿಯ ಪರಾಕ್ರಮವಿದ್ದಲ್ಲಿ ಈ ಕೇವಲ ರುಂಡ ಮಾತ್ರ ರುಂಡ ಛೇದನವಾಗಿದೆ ಆದರೆ ಮುಂಡವೇ ಆ ಶಕ್ತಿಯೊಂದಿಗೆ ಇಂತಹ ಸಾಹಸಕ್ಕೆ ಮುಂದಾಯಿತು ಅನ್ನುವಂತ ರೀತಿಯಲ್ಲಿ ಒಂದು ಉತ್ಪ್ರೇಕ್ಷಿತವಾದ ಭಾವವನ್ನ ಕಣ್ಣಿಗೆ ಕಟ್ಟುವ ರೀತಿಯಲ್ಲಿ ಶೌರ್ಯ ಪರಾಕ್ರಮದೊಂದಿಗೆ ಕಾಣಿಸುವ ಕೆಲಸವನ್ನ ಪಂಪ ಈ ಪದ್ಯದಲ್ಲಿ ಮಾಡುತ್ತಾನೆ ಹಾಗೆ ಮುಂದೆ ಉಗ್ರರಥಗಳಲ್ಲಿ ಉಗ್ರರಥಿಕರ ಸಾಹಸ ಹೇಗಿ ಹೇಗಿದೆ ಮತ್ತು ಆ ರಥಗಳ ಸ್ಥಿತಿ ಏನಾಗಿದೆ ಎನ್ನುವುದನ್ನ ಕಣ್ಣಿಗೆ ಕಟ್ಟುವಂತೆ ಚಿತ್ರಿಸ್ತಾ ಇದ್ದಾನೆ ಆ ಪದ್ಯವನ್ನ ಕೇಳೋಣ ಹುಡಿದಿರ್ದ ಚಳಿದ ತಳ್ಗಿದ ನೊಗಂ ಜೀರಳಿದ ಚಕ್ರಂ ಸಿಡಿಲ್ ಪೊಡೆದಂತೆ ವರ್ಮೆಗೆ ಮಡರ್ಗಾದ ಕೀ ಸಾಯಕ ನಡೆ ನೊಂದು ಎಯ್ದೆ ಸುರುಳ್ರುರಗಿರ್ದ ಸೂತಂ ಕಡಲ್ ಕಡಲ ಮುಟ್ಟಿ ತೆರಳ್ವನ ತರಪನ ಕಣ್ಗೊಂಡುದು ಉಗ್ರಾ, ಅಂತು ಪತ್ತೆಂಟು ನೆತ್ತರ ಕಡಲ್ ಕಡಲ ನಟ್ಟೆಯುಂ ವರೂ ಯೂಥಿ ಮೆಲ್ಕಿದಂತೆ ಆಗ ಯುದ್ಧದ ಭೀಕರತೆಗೆ ಎಣೆಯುಂಟೆ ಒಂದೊಂದು ದೃಶ್ಯಗಳು ಸನ್ನಿವೇಶಗಳು ಕೂಡ ಅಗಾಧವಾದದ್ದೇ ಉಗ್ರ ರಥಗಳಲ್ಲಿ ರಥಿಕರ ಸಾಹಸಗಳು ಅನಂತವಾದದ್ದು ವೇಗವಾಗಿ ರಥವನ್ನು ನುಗ್ಗಿಸುವುದಾಗಿರಬಹುದು ಎದುರಾಳಿಯ ಕುದುರೆಗಳಿಗೆ ನೋವು ತರುವಂತದ್ದಾಗಿರಬಹುದು ಎದೆಗೆ ಕಿಚ್ಚಿಡುವಂತೆ ಉರಿಯುವ ಬಾಣಗಳನ್ನು ಬಿಟ್ಟು ಸೀಳುವಂಥದ್ದು ಸಾರಥಿಗಳ ತಲೆ ಹಾರಿಸುವಂಥದ್ದು ವೀರ ರಥಿಗಳ ಒಂದೊಂದೇ ಬಾಣದಿಂದ ಸರ್ರನೆ ಬೀಳುವಂತೆ ಹೊಡೆಯುವಂಥದ್ದಾಗಿರಬಹುದು ಇವೆಲ್ಲವೂ ಕೂಡ ಸರ್ವೇ ಸಾಮಾನ್ಯವಾಗಿ ಹೋಗಿದೆ ರಥಗಳು ಕೂಡ ಹಾಳಾಗಿ ಹೋಗುತ್ತಿದೆಯಂತೆ ರಥಗಳ ಸ್ಥಿತಿಗಳು ಚಿಂತಾಜನಕವೆಂದೇ ಹೇಳಬೇಕು ಎನ್ನುತ್ತಾನೆ ಕವಿ ಪಂಪ ಕೆಲವು ಕಡೆ ರಥದ ಚಕ್ರಗಳು ರಕ್ತದ ಕೆಸರಿನಲ್ಲಿ ಹೂತು ನೆಲವನ್ನು ಕಚ್ಚಿ ಹಿಡಿದರೆ ಇನ್ನು ಕೆಲವು ಹೂತ ಚಕ್ರಗಳನ್ನು ಕೆಳಗೆ ಇಳಿದ ಸಾರಥಿಗಳು ಆರ್ಭಡಿಸಿ ಮೇಲೆತ್ತಿ ವ್ಯರ್ಥ ಪ್ರಯತ್ನವನ್ನು ಮಾಡತೊಡಗಿದ್ದಾರಂತೆ ಹೀಗೆ ಇಡೀ ಕುರುಕ್ಷೇತ್ರವೇ ಒಂದು ಅಗಾಧವಾದಂತಹ ಸಾವು ಸಮಸ್ಯೆಗಳಿಂದ ಆ ಅನಂತ ನೋವುಗಳನ್ನ ಅರಗಿಸಿಕೊಂಡಿದೆ. ಇಂತಹ ಸಂದರ್ಭದಲ್ಲಿ ಭಯಂಕರವಾದ ಯುದ್ಧದಲ್ಲಿ ಕವಿಯ ಕಣ್ಣಿಗೆ ಕಂಡ ಚುಕ್ಕಾಚೂರಾದ ರಥವೊಂದರ ಚಿತ್ರವನ್ನ ಅಂದರೆ ಸಂಪೂರ್ಣವಾಗಿ ಹಾಳಾಗಿ ಹೋದ ಒಂದು ರಥವೊಂದರ ಚಿತ್ರವನ್ನ ಕವಿ ಈ ರೀತಿಯಾಗಿ ಕೊಡ್ತಾ ಇದ್ದಾನೆ ಬಹುಶಃ ಅದನ್ನ ಕವಿ ಎಷ್ಟು ಚೆನ್ನಾಗಿ ಇಲ್ಲಿ ನಮಗೆ ಪದ್ಯದ ಮೂಲಕ ತಿಳಿಸಿಕೊಡ್ತಾನೆ ಅಂದರೆ ಉಡಿದಿರ್ದ ಅಚ್ಚು ಅಂದ್ರೆ ಅಚ್ಚಿನ ಮರ ಅಳಿದ ಈಸು ಅಂದ್ರೆ ಅಹಳಾದ ಇರ್ಚಿ ಮರ ತಗ್ಗಿದ ಅಂದ್ರೆ ತಗ್ಗಿಹೋದ ನೋಗಂ ನೋಗವು. ಹಾಗೆ ಜೀರಲ್ ಜೀರರ್ಧ ಚಕ್ರಂ ಜೀರರ್ಧ ಚಕ್ರಂ ಅಂದ್ರೆ ಜೀರೆಂದು ಶಬ್ದ ಮಾಡುವ ಹಾರಿ ಹೋದ ಗಾಲಿ ಅನ್ನುವಂಥದ್ದು ರಥವೊಂದರ ಚಿತ್ರವನ್ನು ನಮಗೆ ಇಲ್ಲಿ ಕೊಡ್ತಾ ಮುರಿದಂತಹ ದೂರಿ ಇಂತ ಅಂದ್ರೆ ಲೋಹದ ದಪ್ಪ ಪಟ್ಟಿ ಇರುತ್ತಲ್ಲ ಅದಕ್ಕೆ ನಾವು ಆ ಅಚ್ಚಿನ ಮರ ಎಂಬುದಾಗಿ ಕರಿತೇವೆ ಹಾಗೆ ಅಂತಹ ಮುರಿದ ದೂರಿ ಲೋಹದ ದಪ್ಪ ಪಟ್ಟಿ ನಾಶವಾದ ದೂರಿಯನ್ನು ಸೇರಿಸಿದ ಒಂದು ಮರದ ಅಚ್ಚು ದೂರಿ ಮರ ಬಗ್ಗಿದ ನೊಗ ಜೊಯ್ಯೆಂದು ಹಾರಿದ ಚಕ್ರ ಸಿಡಿಲಿಗೆ ಸಿಕ್ಕಿ ಒಂದೇ ಏಟಿಗೆ ಹಾರಿ ಬಿದ್ದ ಮರ ಅಂದ್ರೆ ಗಾಡಿಯ ಚೌಕಟ್ಟು ಮರ ಹೀಗೆ ರಥದ ಎಲ್ಲ ಬೇರೆ ಬೇರೆ ಭಾಗಗಳು ಹಾಳಾಗಿ ಹೋಗಿವೆಯಂತೆ ಚೂರು ಚೂರಾದ ಕೀಲು ಬಾಣದ ಏಟಿಗೆ ನೊಂದು ಸುರುಟಿಕೊಂಡು ಉರುಳಿದ್ದ ಕುದುರೆ ಮುದುಡಿ ಬಿದ್ದಿದ್ದಂತಹ ಸಾರಥಿ ರಕ್ತ ಸಮುದ್ರ ಅಂದ್ರೆ ರಕ್ತ ಸಮುದ್ರವನ್ನೇ ಒತ್ತರಿಸಿ ಹಾಯುವಂತೆ ರಕ್ತದ ಪ್ರವಾಹ ಇವೆಲ್ಲವೂ ಕೂಡ ಅಲ್ಲಿ ಕಾಣಿಸ್ತಾ ಇದೆ ಕವಿಯ ಕಣ್ಣಿಗೆ ಸ್ಪಷ್ಟವಾಗಿ ಕಾಣಿಸುತ್ತಿರುವ ಈ ದೃಶ್ಯಗಳು ಬಹುಶಃ ಕುರುಕ್ಷೇತ್ರದ ಒಂದು ರುದ್ರ ರಮಣೀಯತೆಯನ್ನೇ ದರ್ಶಿಸ್ತಾ ಇದೆ ದಿಕ್ಕು ದಿಕ್ಕಾಗಿ ಬಿದ್ದಿದ್ದ ರಥಗಳ ಸಮೂಹ ಒಂದೊಂದು ನಾಶಗೊಂಡ ಬಗೆಯನ್ನ ಯುದ್ಧ ರಂಗದಲ್ಲಿ ಕಾಣಬಹುದು ಅನ್ನುವುದನ್ನ ಕವಿ ಈ ಪದ್ಯದ ಮೂಲಕ ನಮಗೆ ದರ್ಶಿಸಿಕೊಟ್ಟಿದ್ದಾನೆ ಹೀಗೆ ಅತ್ಯಂತ ಭಯಂಕರ ಸ್ವರೂಪದ ಉಗ್ರ ರಥಗಳಲ್ಲಿ ರಥಿಕರ ಸಾಹಸ ಮತ್ತು ರಥದ ಸ್ಥಿತಿ ಒಂದೆಡೆಯಾದರೆ ಮಾವುತರ ತಂತ್ರದ ಹೋರಾಟ ಅದರ ಬಗೆಯನ್ನ ಕವಿ ಈ ಮುಂದಿನ ಪದ್ಯದಲ್ಲಿ ಹೀಗೆ ಹೇಳ್ತಾ ಇದ್ದಾನೆ ಕಣಕ್ಕೆನೆ ಚಕ್ರತಿ ಬೃಹತಿ ತಲೆಪೋ ದೊಡೆ ಜರಟ್ಟೆ ಸಂದಣಿಸಿದ ಬಂಧದಿಂ ಬಿಸುಗೆಯೊಳೆಲೆಸಿದ್ದು ಎಸೆದ ನಟ್ಟ ಕೂರ್ಗಣೆವೆರಸಿರ್ದ ಕೂರ್ಗಣೆಗಳು ಉಚ್ಚಣಿಸುತ್ತಿರ ಸುಯಿದು. ಪುಣ್ಯ ತಿನಿಗಳಿನ್ ಅಂದ ಎರ ಸಡಿದವು ಒಂದರಡಾ. ಒಂದೊಂದರುತ್ತರರ್ ಚತುರಂಗ ಆನೆಯ ಬಲ ಮಹತ್ವಪೂರ್ಣವಾದದ್ದು ಶತ್ರು ಕಾರ್ಯದಲ್ಲಿ ಇದರ ಸಾಧನೆ ಅಮೋಘವಲ್ಲದೆ ಮತ್ತೇನು ಮಾವುತರ ತಂತ್ರದ ಹೋರಾಟ ಆನೆಯ ಅದ್ಭುತ ಆಕ್ರಮಣಕಾರಿ ಧೋರಣೆ ಇವೆಲ್ಲವೂ ಕೂಡ ಯುದ್ಧದಲ್ಲಿ ಬಹುದೊಡ್ಡ ಪರಿಣಾಮವನ್ನೇ ಉಂಟುಮಾಡುವಂಥದ್ದು ಇಂತಹ ಮಾವುತರ ಹೋರಾಟದ ದೃಶ್ಯವನ್ನ ಕವಿ ಈ ರೀತಿಯಾಗಿ ಈ ಪದ್ಯದ ಮೂಲಕ ಕಟ್ಟಿಕೊಟ್ಟಿದ್ದಾನೆ ಚಕ್ರಾಯುಧಕ್ಕೆ ಸಿಕ್ಕ ತಲೆ ಕತ್ತರಿಸಿಕೊಂಡ ಯೋಧರ ಮುಂಡಗಳು ಅಂಬಾರಿಯಲ್ಲೇ ಒಟ್ಟಾಗಿ ಸೇರಿ ಕುಣಿದಾಡುತ್ತಿವೆಯಂತೆ ಆನೆಗಳ ದೇಹಕ್ಕೆ ಚೂಪಾದ ಬಾಣಗಳು ನಾಟಿಕೊಂಡು ರಕ್ತ ಮೇಲೆ ಚಿಮ್ಮುತ್ತಿದೆ ದೇಹಕ್ಕೆ ಆಗಿದ್ದ ಹುಣ್ಣುಗಳು ಅಗಾಧವಾಗಿದ್ದರೂ ಒಂದೆರಡು ಆನೆಗಳು ಕುಣಿದಾಡಿ ಭೀಕರ ಸನ್ನಿವೇಶವನ್ನೇ ಸೃಷ್ಟಿಸಿಬಿಟ್ಟಿವೆ ಅಲ್ಲೋಲ ಕಲ್ಲೋಲ ಮಾಡುತ್ತಿವೆ ಶಕ್ತಿಶಾಲಿ ಆನೆಗಳ ಈ ಹೋರಾಟದಲ್ಲಿ ಒಂದು ಮತ್ತೊಂದರೊಡನೆ ಮುಖಾಮುಖಿಯಾಗಿ ತಾಗಲೂ ಬಿಸಿ ರಕ್ತದ ಜರಿಯೇ ಹರಿದು ಬರುತ್ತಿದೆಯಂತೆ ಕುರುಕ್ಷೇತ್ರದ ಅಲ್ಲಲ್ಲಿಯ ಸನ್ನಿವೇಶಗಳಲ್ಲಿ ದೇಹವೆಲ್ಲವೂ ಕೂಡ ರಕ್ತಮಯವಾಗಿ ಕೆಂಪು ಕಲ್ಲಿನ ಪರ್ವತಗಳೇನೋ ಎಂಬಂತೆ ಕಾಣುತ್ತಿದೆ ಸಾಯುವ ಸ್ಥಿತಿಯಲ್ಲಿ ನೆಲಕ್ಕೆ ಉರುಳಿ ಕೊನೆಗೆ ಪ್ರಾಣ ಬಿಡುತ್ತಿವೆಯಂತೆ ಆ ಮದಗಜಗಳು ಇಂತಹ ಆನೆಯ ಹೋರಾಟದ ದೃಶ್ಯವನ್ನ ಕವಿ ಪಂಪ ಇಲ್ಲಿ ಚಿತ್ರಿಸಿಕೊಟ್ಟಿದ್ದಾನೆ ಹೀಗಿರುವಾಗ ಭೀಮ ಭೀಮಸೇನ ಆಗಮನವಾಗ್ತದೆ ಈ ರೀತಿಯಾಗಿ ತನ್ನೆಲ್ಲ ಸೈನ್ಯ ಬಲವು ಹೋರಾಟದಲ್ಲಿ ಸಾಕಷ್ಟು ಪ್ರತಿಭಟನಾತ್ಮಕವಾಗಿ ಅನೇಕ ಸಾವುನೋವಿಗೆ ಕಾರಣವಾದಾಗ ಭೀಮ ಇದನ್ನ ಕಂಡು ಇಗೋ ನಾನಿಲ್ಲಿ ಇದ್ದು ಸಹ ಚತುರಂಗ ಬಲಗಳೇ ರಣರಂಗದಲ್ಲಿ ಹೋರಾಡುತ್ತಿವೆ ಇದು ನನಗಾದ ಅವಮಾನವಲ್ಲವೇ ಇದು ನನ್ನ ಸೋಲು ಎಂದು ಭಾವಿಸಿಕೊಂಡು ತನ್ನ ಭುಜಬಲ ವಿಕ್ರಾಂತದಿಂದ ಕುರುಬಲಕ್ಕೆ ಎದುರಾಗುತ್ತಾನಂತೆ ಭೀಮಸೇನ ಭೀಮನ ಹೋರಾಟದ ರೀತಿಯೇನು ಆತನ ಹೋರಾಟಕ್ಕೆ ಪ್ರತಿಯಾಗಿ ದುರ್ಯೋಧನ ಮಾಡಿದ ಕ್ರಮವೇನು ಅನ್ನುವುದನ್ನ ಮುಂದೆ ಗಮನಿಸೋಣ ನೃಪನ ಅಂಕದ ಕಟ್ಟಾಳ ಕಾದು ಕಳಿಪೆ ದುರ್ಯೋಧನ ನೃಪನ ಗೆಟ್ಟಿದ್ದ ನೃಪನ ನೆತ್ತರ ಬ್ರಿಡ ಕಣ್ತ ನೃಪನ ಪಟ್ಟಿದ ನಸಲಂಗಟ್ಟ ಸರಲ್ ವಿಡಿದು ನರಂ ಬ್ರಿ ವಿಡ ಕಣ್ ಕಟ್ಟಪನ ಅಂಕದ ಕಟ್ಟಳು ಕಳಿಪ भारतमन नोर्वरूर्व सोड़म विरथर्मा भारतमयंडुटंडम भुजा दंड अलव बंद भीमा बंदी शुसैन्य ತನ್ನ ಶೌರ್ಯ ಪರಾಕ್ರಮಗಳಿಂದ ಬಾಣಗಳ ಮಳೆಯನ್ನೇ ಸುರಿಸುತ್ತಾನೆ ಶತ್ರು ಸೇನೆ ನೆಲ ಕಚ್ಚುವಂತೆ ಮಾಡುತ್ತಾನೆ ಇದನ್ನ ಕಂಡಂತ ದುರ್ಯೋಧನ ತಕ್ಷಣವೇ ಭೀಮಸೇನ ಎದುರು ಪ್ರತಿಭಟಿಸಿ ನಿಲ್ಲುತ್ತಾನೆ ಆಗ ಭೀಮ ಹೇಳುತ್ತಾನೆ ಅದು ಹೇಗೋ ನೀನು ನನ್ನ ಎದುರು ಹೋರಾಟಕ್ಕೆ ನಿಂತಿದ್ದೀಯ ವೀರತರದಿಂದ ನಿಲ್ಲು ಹಿಂಜರಿಯದಿರು ಎಂದು ಆರ್ಭಟಿಸಿ ಒಂದೇ ಸಮನೆ ತೀಕ್ಷ್ಣ ಬಾಣಗಳನ್ನ ದುರ್ಯೋಧನನ ಮೇಲೆ ಬಿಡುತ್ತಾನೆ ಹಾರಿಬರುವ ಬರುವ ಬಾಣಗಳು ತನ್ನ ಬಳಿಗೆ ಬರುವ ಮೊದಲೇ ವೀರ ಸುಯೋಧನ ಸತತವಾಗಿ ಕತ್ತರಿಸುತ್ತಾನೆ ಭೀಮನ ಸಾರಥಿ ಕುದರೆಗಳು ದುರ್ಯೋಧನನ ತೀವ್ರ ಬಾಣಗಳಿಗೆ ಬಲಿಯಾಗಿ ಬಿಸಿ ರಕ್ತ ಪ್ರವಾಹ ಹರಿಸುತ್ತವೆ ಶೀಘ್ರ ರೋಷ ತಾಳಿದ ಚೂಪಾದ ಹತ್ತು ಬಾಣ ಪ್ರಯೋಗಿಸುತ್ತಾನೆ ಇವುಗಳ ಏಟಿಗೆ ದುರ್ಯೋಧನನ ಸಾರತಿ ಉರುಳುತ್ತಾನೆ ರಥ ಮುರಿದು ಬೀಳುತ್ತದೆ ಕುದುರೆಗಳು ನೆಲದಲ್ಲಿ ಕಾಲು ನೆಟ್ಟು ನಿಶ್ಚಲವಾಗುತ್ತವೆ ಧ್ವಜ ಸೀಳಾಗಿ ಬೀಳುತ್ತದೆ ಮತ್ತೆ ಆರ್ಭಟಿಸಿದಂತ ಭೀಮಾ ಬಿಟ್ಟ ಒಂದೇ ಬಾಣ ದುರ್ಯೋಧನನ ಹಣೆಗೆ ನಾಟುತ್ತದೆ ಹಣೆಗೆ ನಾಟಿದಾಗ ಸನ್ನಿವೇಶವೇನಾಯಿತು ಗಮನಿಸೋಣ ಅದನ್ನ ಕವಿ ಪಂಪ ತಿಳಿಸ್ತಾನೆ ಈ ರೀತಿಯಾಗಿ ಮಹಿಷನ ಪಟ್ಟ ಕಟ್ಟಿಸಿಕೊಂಡ ಹಣೆಗೆ ಇಗೋ ನೆಟ್ಟಿದೆ ಬಾಣ ಎಂಬುದಾಗಿ ಆ ಹಣೆಗೆ ನೆಟ್ಟ ಬಾಣದಿಂದ ಧಾರಾಕಾರವಾಗಿ ರಕ್ತ ಸುರಿಯುತ್ತಿದೆ ದಿಕ್ಕು ತೋಚದೆ ನಿಂತ ರಾಜನನ್ನು ಪ್ರಮುಖ ವೀರರು ತಕ್ಷಣವೇ ಆತನನ್ನು ರಕ್ಷಿಸಬೇಕು ಎಂಬುದಾಗಿ ಸಿದ್ಧಗೊಂಡು ಬೀಡಿಗೆ ಕಳುಹಿಸುತ್ತಾರಂತೆ ತನ್ನ ಯಜಮಾನನ್ನ ತನ್ನ ದೊರೆಯನ್ನ ರಕ್ಷಿಸುವ ಕಾರ್ಯಕ್ಕೆ ಮುಂದಾಗುತ್ತಾರೆ ದುರ್ಯೋಧನ ಸಹೋದರನು ನೂರು ಜನ ಒಟ್ಟಾಗಿ ಭೀಮನೊಬ್ಬನ ಮೇಲೆ ಆಗ ಬೀಳಲಿಕ್ಕೆ ಮುಂದಾಕ್ತಾರೆ. ಏಕಾಂಗಿ ವೀರ ಭೀಮ ಅವರನ್ನು ವಿರಥರನ್ನಾಗಿಸುತ್ತಾನೆ ಭಾರತ ಸಮರವನ್ನು ಈಗೋ ಹಿಂದೆ ಸಮಾಪ್ತಿ ಮಾಡುತ್ತೇನೆ ಎಂದು ಗುಡುಗುತ್ತಾನೆ ಕೋದಂಡವನ್ನು ಬಿಸಾಡಿ ಗದಾದಂಡವನ್ನು ಭುಜಾದವನ್ನಾಗಿಸಿಕೊಂಡು ತನ್ನ ಶೌರ್ಯ ಪರಾಕ್ರಮವನ್ನ ಭೀಮ ಮೆರೆಯುತ್ತಾನೆ ಹೀಗಿರುವಾಗ ಭೀಮಲದ ಸೇನನ ಭೀಕರ ಸಮರ ಸಾಗುತ್ತಿರಲಾಗಿ ಅಲ್ಲಲ್ಲಿ ಇನ್ನು ಕೆಲವು ಘಟನೆಗಳು ಕೂಡ ನಡೆಯುತ್ತವೆ ಯುದ್ಧವೆಂದರೆ ಹಲವು ರೀತಿಯ ಹೋರಾಟಗಳಲ್ಲವೆ ಹಲವು ಜನರ ಹೋರಾಟಗಳಲ್ಲವೆ ಹಾಗೆ ಇತರ ಹೋರಾಟಗಳನ್ನು ಕೂಡ ನಾವು ಗಮನಿಸಬಹುದು ನಾಳೆಯ ದಿವಸ ಹೋರಾಟದ ಮುಂದಿನ ಸನ್ನಿವೇಶಗಳನ್ನು ವಿಶೇಷವಾಗಿ ಧರ್ಮಜ ಮತ್ತು ಶಲ್ಯರ ಯುದ್ದ ನೀಲ ಮತ್ತು ಉತ್ತರ ಕುಮಾರನ ಸಾವುಗಳ ಅನೇಕ ನೋವುಗಳ ಸನ್ನಿವೇಶಗಳನ್ನು ಕಾವ್ಯದ ಅನುಸಂಧಾನದ ಮೂಲಕವೇ ಗಮನಿಸೋಣ ನಾಳೆ ಮತ್ತೆ ಕಾವ್ಯಾನುಸಂಧಾನಕ್ಕೆ ಭೇಟಿಯಾಗೋಣ ನಮಸ್ಕಾರ ಶ್ರೋತೃಬಂಧುಗಳಿಗೆ ನಮಸ್ಕಾರ ಆದಿಕವಿ ಪಂಪ ವಿರಿಚಿತ ವಿಕ್ರಮಾರ್ಜುನ ವಿಜಯದ ಎಂಟನೆಯ ಕಂತಿಗೆ ಅಂದರೆ ಎ ದಿನದ ಈ ವಾಚನ ವ್ಯಾಖ್ಯಾನಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತವನ್ನ ಕೋರುತ್ತ ಈಗಾಗಲೇ ಪ್ರಸ್ತುತ ಭೀಷ್ಮ ಪರ್ವದ ಸನ್ನಿವೇಶಗಳನ್ನ ಅವಲೋಕನವನ್ನು ಮಾಡುತ್ತಿದ್ದು ಭೀಮಬಲದ ಭೀಮಸೇನ ಭೀಕರ ಸಮರದ ತೀವ್ರತೆಯನ್ನ ನಾವೆಲ್ಲ ಬೇರೆ ಬೇರೆ ಪ್ರಸಂಗಗಳ ಮೂಲಕ ಗಮನಿಸುತ್ತಿದ್ದೇವೆ ಭೀಮ ಎಂದರೆ ಸಾಮಾನ್ಯನೇ ಅಪ್ರತಿಮ ಶೌರ್ಯ ಪರಾಕ್ರಮದ ಪ್ರತೀಕವಲ್ಲವೇ ಆತನ ಒಂದೊಂದು ನಡೆಯೂ ಕೂಡ ಒಂದೊಂದು ಹೋರಾಟದ ಬಗೆಯೂ ಕೂಡ ಅತ್ಯದ್ಭುತವೇ ದುರ್ಯೋಧನನನ್ನ ಒಂದೇ ಬಾಣದ ಏಟಿಗೆ ಆತನಿಗೆ ಆಘಾತ ಉಂಟು ಮಾಡಿದಂತ ಕೀರ್ತಿ ಭೀಮನದಾದರೆ ತಕ್ಷಣವೇ ದುರ್ಯೋಧನನ ರಕ್ಷಣೆಗೆ ಬಂದ ಪಾಳೆಯ ನಂತರದಲ್ಲಿ ಭೀಮನೊಂದಿಗೆ ಸೆನೆಸಾಡಲಿಕ್ಕೆ ಕಳಿಂಗರಾಜನ ಮಾತಂಗ ಘಟೆಗಳ ಮೇಲೆ ಎದುರಾಗಿ ನಿಲ್ಲಬೇಕಾಗ್ತದೆ ಅಂದರೆ ಅಧಿಕ ಕೋಪವನ್ನು ಕಳಿಂಗರಾಜನ ಮಾತಂಗ ಘಟೆಗಳ ಮೇಲೆ ಸಿಂಹನಾದವನ್ನು ಮಾಡುತ್ತಾನೆ ಭೀಮಸೇನ ಸಿಂಹದಂತೆ ಗರ್ಜಿಸಿ ಭೀಮ ಗದೆಯನ್ನ ಭೋರೆಂದು ಆಕಾಶಕ್ಕೆ ಎತ್ತಿ ಬೀಸುತ್ತ ಕಡುರೋಷದಿಂದ ಎದುರು ಆನೆಗಳ ಗುಂಪನ್ನ ಬಡಿಯಲಾರಂಭಿಸುತ್ತಾನೆ ಇದು ನಿನಗೆ ಒಂದು ಪೆಟ್ಟು ತಗಿದುಕೋ, ಇಗೋ ಮತ್ತೊಂದು ತಗಿದುಕೋ ಎಂದು ರಭಸದಿಂದ ಹೊಡೆಯುತ್ತಾನೆ ಒಂದೊಂದು ವೇಗದ ಪೆಟ್ಟಿಗೆ ಆನೆ ಶಕ್ತಿ ಗುಂದಿ ಸಿಡಿದು ಕೆಲವು ನೆಲಕ್ಕೆ ಉರುಳುತ್ತವೆ ಹೀಗೆ ದಿಗ್ಗಜಗಳಿಗೆ ಸಮಾನ ಶಕ್ತಿ ಉಳ್ಳ ಆನೆಯ ಶಕ್ತಿಯನ್ನೇ ಸಹಸ್ರ ಸಂಖ್ಯೆಯ ಆನೆಯ ಶಕ್ತಿಯನ್ನೇ ಹೊಂದಿರುವಂತಹ ಭೀಮ ಹಲವಾರು ಆನೆಗಳನ್ನ ಆಕ್ರೋಶದಿಂದ ನಾಶಪಡಿಸುತ್ತಾ ತನ್ನ ಶೌರ್ಯ ಪರಾಕ್ರಮವನ್ನು ಮೆರೆಯುತ್ತಾನೆ ಬಗೆ ಬಗೆಯಾಗಿ ಆನೆಗಳ ನಾಶವಾದರು ಕೋಪ ಆರದೆ ಮತ್ತೊಂದು ವಿಧದ ಹೋರಾಟಕ್ಕೆ ಸಿದ್ಧನಾಗ್ತಾ ಇದ್ದಾನಂತೆ ಇಂತಹ ಹೋರಾಟದ ತೀವ್ರತೆಯನ್ನ ಎಷ್ಟು ವಿವರಿಸಿದರೂ ಅದು ಕಡಿಮೆಯೇ ಹೀಗಿರುವಾಗ ಅಲ್ಲಿಯ ಪರಿಸ್ಥಿತಿ ಹೇಗಿದೆ ಎನ್ನುವುದನ್ನ ಕವಿ ಈ ಮುಂದಿನ ಒಂದು ಪದ್ಯದ ಮೂಲಕ ಈ ರೀತಿಯಾಗಿ ತಿಳಿಸ್ತಾ ಕೇಳೋಣ ಧ್ವಜಮೂ ಬಿೇರಿಟ್ಟ ಜೋದರಂಸೂ ಗಜೆಯ ಅರಿ ಗಜಗಟೆಯ ಗಿಜಿ ಗಿಜಿಯಾಗಿರ ಪೊಯ್ದೊಡೇ ಗುಜು ಗುಜು ಕೊ ಅಂಬರ ತಳದೊಳಿ ಗಜಗ ಹರಿಗಜಗಟೆಯ ಗಿಜಿಗಿಜಿಯಾಗಿರ ಪೊಯ್ದೊಡೇ ಅಮರರ್ ಗುಜುಗುಜುಗಂಡೋರತಳದೊಳ್ ಆದ ಅಂತುಗಾಳಿಗೊಡ್ಡಿದ ಘನಘಟೆಯಂತೆ ತನಗೊಡ್ಡಿದ ಕಳಿಂಗರಾಜ ಮತ್ತ ಮಾತಂಗೆಗಳಂ ಕಳಕುಳಂ ಮಾಡಿದಂ ಅನ್ನೆ ಇತ್ತ ಶಲ್ಯನ ಮೊನೆಯೊಳ್ ಧರ್ಮ ಪುತ್ರಂ ಕಾದಿ ನಾಲ್ಕು ಬುಗಳಿಂದ ಆತನ ಅವರೂತ ಸೂತಕೇತನಗಳಂ ಕಡಿದು ಧ್ವಜಮುಂ ಬಿಸುಗೆಯುಂ ಆ ಪದದ ರಚನೆ ನೋಡಿ ಹೇಗಿದೆ ಆ ಕಂದ ಕವಿ ಪಂಪ ಹೇಳಿರುವ ಬಗ್ಗೆ ಧ್ವಜವನ್ನು ಹಾರಿಸಿ ಹೋಗುವಂತೆ ಧ್ವಜವೆ ಕಿತ್ತು ಹೋಗಬೇಕು ಆ ರೀತಿಯಲ್ಲಿ ಅಂಬಾರಿಯನ್ನ ಏರಿ ಕುಳಿತ ಮಾವಟಿಗರು ಕೂಡ ಸೇರಿದಂತೆ ವೈರಿಗಳ ಆನೆಯ ಸಮೂಹವನ್ನು ತನ್ನ ಗದೆಗಳಿಂದ ಭೀಮ ಅಜ್ಜುಗುಜ್ಜಾಗಿಸ್ತಾ ಇದ್ದಾನೆ ಅಜ್ಜುಗುಜ್ಜಾಗುವಂತೆ ಹೊಡೆದ ಹೊಡೆತಕ್ಕೆ ಅಂಬರ ತಳದಲ್ಲಿರುವಂತಹ ಅನೇಕ ದೇವಾನುದೇವತೆಗಳು ವೀಕ್ಷಿಸ್ತಾ ಇದ್ದಂತ ದೇವತೆಗಳು ಪರಸ್ಪರ ತಮ್ಮ ತಮ್ಮಲ್ಲೇ ಗುಜುಗುಜುಗೊಳ್ಳುತ್ತ ಕೂಗಿಕೊಂಡರು ಅನ್ನುವುದನ್ನ ಕವಿ ಈ ಪದ್ಯದಲ್ಲಿ ದಾಖಲಿಸುತ್ತಾನೆ ಇಲ್ಲಿ ಬಹಳ ಸರಳ ಸುಂದರವಾಗಿ ಅನುಕರಣವಿಯ ಪದಗಳನ್ನು ಕವಿ ಬೆಳೆಸ್ತಾನೆ ಅದರದ್ದು ಶಬ್ದಗಳು ಮನಸ್ಸಿಗೆ ಮುಟ್ಟುವಂತೆ ಮತ್ತು ಮನಸ್ಸಿಗೆ ನೇರವಾಗಿ ತಾಗುವಂತೆ ಕವಿ ಇಲ್ಲಿ ಉಲ್ಲೇಖಿಸುತ್ತಾನೆ ದೇವತೆಗಳು ಕೂಡ ಗಾಬರಿಕೊಳ್ಳಬೇಕು ಕೂಗಾಡಬೇಕು ಹೌದು ಆ ರೀತಿಯಲ್ಲಿ ಭೀಮಸೇನ ಯುದ್ಧ ಪರಾಕ್ರಮವಿದೆ ಹಾಗೆ ಬಿರುಗಾಳಿಗೆ ಸಿಕ್ಕಿದ ಮೋಡಗಳ ಸಾಲಿನಂತೆ ಕಳಿಂಗ ರಾಜನ ಮದಿಸಿದ ಆನೆಗಳ ಸಾಲನ್ನು ಕೊಂದು ರಣರಂಗವೇ ಅಸ್ತವ್ಯಸ್ತವಾಗುವಂತೆ ತನ್ನ ಹೋರಾಟವನ್ನ ಮಾಡುತ್ತಾ ಇದ್ದಾನೆ ಭೀಮ ಅಷ್ಟರಲ್ಲಿ ಶಲ್ಯನ ಸೇನೆಯೊಡನೆ ಕಾದಾಡುತ್ತಿದ್ದಂತಹ ಧರ್ಮರಾಜ ನಾಲ್ಕು ಕೆಲ್ಲಂಬುಗಳಿಂದ ಅಂದ್ರೆ ಚೂಪು ಬಾಣಗಳಿಂದ ಶಲ್ಯನ ರಥ ಸಾರಥಿ ಮತ್ತು ಧ್ವಜಗಳನ್ನ ನಾಶಪಡಿಸುತ್ತಾನೆ ನಾವಿಲ್ಲಿ ಗಮನಿಸಿಕೊಳ್ಬೇಕು ಧರ್ಮರಾಜ ಈಗ ಶಲ್ಯರೊಂದಿಗೆ ಯುದ್ದವನ್ನ ಮಾಡಲಿಕ್ಕೆ ಮುಂದಾಗಿದ್ದಾನಂತೆ ಹೇಗಿದೆ ಅದರ ಹೋರಾಟದ ಬಗ್ಗೆ ಅದನ್ನು ಕೂಡ ಗಮನಿಸಿಕೊಳ್ಬೇಕು ಏಕೆಂದರೆ ಸೋದರ ಮಾವ ಶಲ್ಯನ ಎದೆ ಒಡೆಯುವಂತೆ ಬಾಣ ಬಿಡ್ತಾ ಇದ್ದಾನೆ ಧರ್ಮರಾಯ ಸೋದರಲಿಯನ ಪರಾಕ್ರಮಕ್ಕೆ ಮೆಚ್ಚಿಕೊಂಡಿದ್ದಾನೆ ಮನಸ್ಸಿನಲ್ಲಿ ಆದರೆ ಯುದ್ಧವನ್ನ ಅಷ್ಟೇ ಗಂಭೀರವಾಗಿ ಪರಿಗಣಿಸಿರುವಂತಹ ಶಲ್ಯ ತಾನೂ ಕೂಡ ಕಡಿಮೆ ಇಲ್ಲದಂತೆ ಹೋರಾಟವನ್ನು ಮಾಡ್ತಾ ಅತುಲ ಸಿಟ್ಟಿನಿಂದ ಏರುತ್ತಾ ಇದ್ದಾನೆ ಸಮರಕ್ಕೆ ಸಿದ್ಧನಾಗ್ತಾ ಇದ್ದಾನೆ ಅಸ್ತ್ರವಿದ್ಯೆಯಲ್ಲಿ ಪರಿಣಿತನಾದ ಶಲ್ಯ ಅಳಿಯನ ರಥವನ್ನ ಮುರಿದು ಎರಡು ಬಾಣಗಳಿಂದ ಕುದುರೆಗಳನ್ನ ಕೊಲ್ಲಲಿಕ್ಕೆ ಮುಂದಾಗ್ತಾ ಇದ್ದಾನೆ ಹೀಗೆ ಪರಸ್ಪರ ಹೋರಾಟದಲ್ಲಿ ತೊಡಗಿರುವಾಗ ಧರ್ಮರಾಜನಿಗೆ ರಥವಿಲ್ಲದಂತಾಗಿದೆ ಏಕಾಕಿಯಾದ ಆತನನ್ನ ಅಂದರೆ ಏಕಾಂಗಿಯಾದ ಅವನನ್ನ ಹಿಡಿಯಲು ಮದ್ರರಾಜ ಧಾವಿಸಿ ಅಂದರೆ ಶಲ್ಯ ಧಾವಿಸಿ ಬರ್ತಾನೆ ಆದರೆ ಆಗ ಚಕ್ರ ರಕ್ಷಕ ನೀಲ ಎಂಬುವವನು ಹನ್ನೆರಡು ಸಾವಿರ ಆನೆಗಳೊಡನೆ ಅಡ್ಡಬಂದು ಶಲ್ಯನೊಡನೆ ಕಾದಾಟಕ್ಕೆ ತೊಡಗುತ್ತಾನೆ ಈ ರೀತಿಯಾಗಿ ಧರ್ಮರಾಯನ ರಕ್ಷಣೆಗೆ ಮುಂದಾದಂತಹ ನೀಲ ತನ್ನ ಸಾವನ್ನ ಅಪ್ಪಿಕೊಳ್ಳಬೇಕಾಗುತ್ತದೆ ಶಲ್ಯ ತನ್ನ ಸಿಂಹದ ಉಗುರಿನಕಾರದ ತೀಕ್ಷ್ಣ ಬಾಣಗಳನ್ನು ಬಿಡುತ್ತಾ ಆನೆಗಳ ಕುಂಭಸ್ತನಗಳನ್ನು ಸೀಳುತ್ತಾನೆ ಗಜ ಸಮೂಹ ನೀಲನು ಏರಿದ್ದ ಆನೆಯನ್ನು ತದುಕಿ ನೀಲನನ್ನ ಸಂಹಾರ ಮಾಡುತ್ತಾನೆ ನೀಲಗಿರಿಯ ಮೇಲಿಂದ ಬಡಿದ ಬರ ಸಿಡಿಲಿಗೆ ಉರುಳಿದ ಮೃಗರಾಜನಂತೆ ಆನೆಯಿಂದ ಕೆಳಗೆ ಉರುಳಿಬಿಡ್ತಾನೆ ಸೇನಾಧೀಶನಾದ ನೀಲ ಈ ರೀತಿಯಾಗಿ ನೀಲನ ಅವಸಾನವಾಗ್ತದೆ ನಲವತ್ತು ಧರ್ಮಜನನ್ನು ಹಿಂದೆ ತಳ್ಳಿ ಮುನ್ನುಗ್ಗುವ ಬಗೆಯನ್ನ ಶಲ್ಯ ಮಾಡ್ತಾನೆ ಇಂತಹ ಸಂದರ್ಭದಲ್ಲಿ ಇವನ ಜೊತೆ ಹೋರಾಟವನ್ನ ಮಾಡಲಿಕ್ಕಾಗಿ ಮುಂದೆ ಸಾಹಸಿಗನಾದಂತ ಉತ್ತರಕುಮಾರ ಬರ್ತಾನೆ ಇಲ್ಲಿ ನಾವು ಉತ್ತರಕುಮಾರನ ಕುಮಾರನ ವಿಚಾರವನ್ನು ಕೂಡ ಗಮನಿಸಿಕೊಳ್ಳಬೇಕು ಗೋಗ್ರಹಣದ ಸಮರದಲ್ಲಿ ಬೆನ್ನು ತಿರುಗಿಸಿ ಓಡಿ ಖ್ಯಾತಿ ಉತ್ತರ ಆದರೆ ಈಗ ತನಗಾದ ಅವಮಾನ ಅದಕ್ಕೆ ಪ್ರತಿಯಾಗಿ ತೀರಿಸಿಕೊಳ್ಳಲು ಸಿದ್ಧನಾಗಿ ತಾನು ಹೋರಾಟಕ್ಕೆ ವೀರಾವೇಶದಿಂದ ಸಿದ್ಧನಾಗ್ತಾನೆ ಅವನ ಶಕ್ತಿ ಸಾಮರ್ಥ್ಯಗಳು ಚಂದ್ರನ ಬೆಳವಣಿಗೆಯಂತೆ ರುದ್ಧಿ ಹೊಂದುತ್ತದೆ ಶಲ್ಯ ರಥಹೀನಾಗಿ ಅವಮಾನಕ್ಕೆ ಒಳಗಾಗುವಂತೆ ಉತ್ತರ ಕುಮಾರ ಮಾಡುತ್ತಾನೆ ಆಗ ಮುಂದೆ ತಾರಕಾಸುರನನ್ನು ಕೊಲ್ಲುವ ಒಂದು ರೀತಿಯಲ್ಲಿ ಹೇಗೆ ಉತ್ತರ ಕುಮಾರನನ್ನ ಶಲ್ಯ ಸಂಹಾರ ಮಾಡದ ಅನ್ನುವುದನ್ನ ಈ ಮುಂದಿನ ಪದ್ಯದ ಮೂಲಕ ಗಮನಿಸೋಣ ತಾರಕನಂ ಗುಹಂ ಮುಳಿದು ಶಕ್ತೀಂ ಆಂತಿಡುವಂತೆ ಆರಾತಿ ಸಂಹಾರ ಕವಪ್ಪ ವಿಸ್ಫುರಿತ ಶಕ್ತೀಂ ಆತನ ಿಂಗುವುದು ಬಲಕ್ಕೆ ಆಹಾರ ಉಣ್ಮೇ ದಂತಿ ಬೆರೆಸಿ ಆಜಿಯುಳ್ ಉತ್ತರ ಅಳ್ಳಿ ತಳ್ಗಿದಂ ಅಂತೂ ಉತ್ತರ ನಮ್ ಜವಂಗೆ ಹೊಸತಿಕ್ಕುವಂತೆ ಇಕ್ಕಿ ಬಸವಳಿದ ಶಲ್ಯನಂ ಕೃತವರ್ಮಿತ್ತಲ್ ಅಮರ ಪಗಾಸು ತನ ಮೊನೆಯೊಳ್ ಭರಂಗೈದು ಕಾದು ಸೇನಾ ನಾಯಕಂ ಶ್ವೇತಂ ತನ್ನ ತಂ ಮನತೀತನಾದುದಂ ಕೇಳ್ದು ರಥಹೀನನ್ನಾಗಿ ಮಾಡಿ ಅವಮಾನಕ್ಕೆ ದೂಡಿದ ಉತ್ತರ ಮೇಲೆ ಶಲ್ಯನಿಗೆ ಬಹುವಾಗಿ ಕೋಪ ಅದಕ್ಕೆ ಕವಿ ಈ ಮಾತುಗಳ ಮೂಲಕ ತಿಳಿಸುತ್ತಾನೆ ಅಂದು ತಾರಕಾಸುರನ್ನು ಕೊಲ್ಲಲು ಹೇಗೆ ಕುಮಾರಸ್ವಾಮಿಯು ಶಕ್ತಾಯುಧವನ್ನು ಪ್ರಯೋಗಿಸಿದನೋ ಹಾಗೆ ಇಲ್ಲಿ ಶಲ್ಯ ಶತ್ರು ಪ್ರಜ್ವಲಿಸುವ ಶಕ್ತಿ ಎಂಬ ಆಯುಧದಿಂದ ಉತ್ತರನನ್ನು ಕೊಂದು ಅವನ ಖಡ್ಗಕ್ಕೆ ಉತ್ತರನ ಆನೆ ಗುರುಳುತ್ತದೆ. ಆತನೂ ನೆಲಕ್ಕೊರುಳುತ್ತಾನೆ ಪಾಂಡವ ಸೈನ್ಯದಲ್ಲಿ ಆಹಾಕಾರ ಮೊಳಗಿಬಿಡುತ್ತದೆ. ಉತ್ತರನ ಅಂತ್ಯವಾಗಲಿಕ್ಕೆ ಇದು ಕಾರಣವಾಗುತ್ತದೆ ಹೀಗೆ ಉತ್ತರ ಕುಮಾರ ಯಮನಿಗೆ ರಾಜರುಗಳಲ್ಲಿ ಮೊತ್ತ ಮೊದಲ ಬಲಿಪಶುವಾಗುತ್ತಾನೆ ಆಯಾಸಗೊಂಡ ಶಲ್ಯನನ್ನು ಕೃತವರ್ಮ ತನ್ನ ರಥಕ್ಕೆ ತರುತ್ತಾನೆ ಈ ನಡುವೆ ಗಾಂಗೆಯನ ಸೇನೆಯೊಡನೆ ಅಬ್ಬರದಿಂದ ಹೋರಾಡುತ್ತಿದ್ದ ಸೇನಾನಾಯಕ ಶ್ವೇತನಿಗೆ ತನ್ನ ತಮ್ಮನ ಮರಣದ ವಾರ್ತೆಯೂ ಕೂಡ ತಿಳಿಯುತ್ತದೆ ಉಕ್ಕೇರಿದ ಪ್ರಳಯ ಕಾಲದ ಸಮುದ್ರದಂತೆ ವ್ಯಾಪಿಸಿ ಹುಚ್ಚೆದ್ದು ಸಿಂಹದಂತೆ ಕೆರಳಿ ಲಯಕಾಲದ ಅಗ್ನಿಯಂತೆ ಸುಡುವ ಮದ್ರರಾಜನಾದ ಶಲ್ಯನ ಮೇಲೆ ಆವರಿಸಿ ಬಂದ ಶ್ವೇತ ಎದುರಾಗಿ ಯುದ್ದಕ್ಕೆ ನಿಲ್ತಾನೆ ದುರ್ಯೋಧನ ಇದನ್ನು ಕಂಡು ಶ್ವೇತಶಲ್ಯರ ಕಾಳಗ ತೀವ್ರವಾಯಿತು ಎಂದು ಅರಿತು ಮಾವನ ರಕ್ಷಣೆಗಾಗಿ ಗಾಂಗೆಯನೊಡನೆ ಕೂಡಿ ಶ್ವೇತನಿಗೆ ಎದುರಾಗುತ್ತಾನೆ ಇವೆಲ್ಲವೂ ಕೂಡ ಯುದ್ಧದ ರೀತಿ ನೀತಿಗಳು ಮತ್ತು ಯುದ್ದದಲ್ಲಿ ಅವರು ರೂಪಿಸಿಕೊಳ್ಳುವ ಚಾಣಾಕ್ಷತನದ ನೆಡೆಗಳು ಈ ರೀತಿಯಾಗಿ ಪ್ರಮುಖ ನಾಯಕರ ಪರಸ್ಪರ ಸೆಣಸಾಡುವಿಕೆ ತೀವ್ರವಾಗುತ್ತದೆ ತನ್ನ ತಮ್ಮನಾದ ಉತ್ತರನ ಸಾವಿಗಾಗಿ ಸಿಟ್ಟೇರಿದ ಭರದಲ್ಲಿ ದಿಕ್ಕು ತೋಚದೆ ಶ್ವೇತನು ನೇರವಾಗಿ ಶಲ್ಯನ ಬಳಿ ಧಾವಿಸುತ್ತಾನೆ ಹೋರಾಟಕ್ಕೆ ಮುಂದಾಗುತ್ತಾನೆ ಹೋರಾಟದ ತೀವ್ರಗತಿಯ ಪರಸ್ಪರ ಹಣಾಹಣಿಯಲ್ಲಿ ಶ್ವೇತ ಶಲ್ಯರ ಹೋರಾಟದಲ್ಲಿ ಭೀಷ್ಮನು ಕೂಡ ತನ್ನ ಅದ್ಭುತ ಪರಾಕ್ರಮವನ್ನ ತೋರಿಸುತ್ತಾ ಹೋಗ್ತಾನೆ ಭೀಷ್ಮರೇನು ಸಾಮಾನ್ಯರೇ ಅದ್ಭುತ ಭಯಾನಕ ವೀರ ಭೀಭತ್ಸ ರೌದ್ರ ರಸಗಳನ್ನು ಒಟ್ಟಿಗೆ ಸೇರಿಸಿ ದೀರ್ಘಕಾಲದವರೆಗೆ ಹೋರಾಡಿದವರು ಭೀಷ್ಮನ ಒಂದೇ ಬಿಲ್ಲಿಗೆ ಲಕ್ಷೋಪ ಲಕ್ಷ ಸಂಖ್ಯೆಯ ಸೈನಿಕರು ಮತ್ತು ಪಟ್ಟ ಕಟ್ಟಿಸಿಕೊಂಡ ಹತ್ತು ರಾಜರುಗಳು ಪಟ್ಟದ ಮದಿಸಿದ ಆನೆಗಳು ಕುದುರೆಗಳು ಎಲ್ಲವೂ ಕೂಡ ಸರ್ವನಾಶವಾಗ್ತಾ ಹೀಗೆ ಹೋರಾಟದಲ್ಲಿ ನಿರತರಾಗಿರುವಾಗ ಭೀಷ್ಮ ಶ್ವೇತರ ಪರಸ್ಪರ ಒಂದು ಸಂವಾದ ನಡೆಯುತ್ತದೆ ಅಂಕದ ಪೊಂಕದ ಸಿಂಧು ಪುತ್ರ ನೊರ್ವನೆ ದೊರೆ ಎಂದು ನಿಮ್ಮೊಳೆ ಬಲಂ ತರಿಸಂದು ಹಿರಿಯಲ್ಕೆ ಪೂಂಡೆನಾ ಇರಿವ ಅಳ್ತಿಯಂ ಕಿಡಿಸಿ ನಿಮ್ಮ ಮಳವಂ ಪೆರಗಿಕ್ಕಿ ನೀವು ಇಂತು ಇನಿತು ಎರ್ದೆಗೆಟ್ಟಿರಿ ಇಂ ತುಳಿಲ ಸಂದರನ್ ು ನಂಬುವಲ್ಡಿದೊಡೆ ಸಿಂಧು ಪುತ್ರ ನಿಂತೆ ಅಪ್ರತಿಮ ಪರಾಕ್ರಮಿಗಳಾದ ಭೀಷ್ಮಾಚಾರ್ಯರನ್ನ ನೇರಾನೇರ ಎದುರಿಸದ ಹೊರತು ಇನ್ನೂ ಪಾಂಡವರ ಸೈನ್ಯದ ರಕ್ಷಣೆ ಸಾಧ್ಯವಿಲ್ಲ ಎಂಬುದನ್ನು ಅರಿತ ಶ್ವೇತ ನೇರವಾಗಿ ಅವರ ಎದುರಿಗೆ ನಿಂತು ಹೆದರದೆ ಪ್ರತಿಭಟಿಸಿ ನಿಲ್ಲುತ್ತಾ ಬಿಲ್ಲು ಹಿಡಿದು ನಿಲ್ಲುತ್ತಾನೆ ಆಗ ಭೀಷ್ಮಾಚಾರ್ಯರು ಶ್ವೇತನ ರೀತಿಯನ್ನ ಮತ್ತು ಅವನು ಬಿಲ್ಲು ಹಿಡಿದ ಪರಾಕ್ರಮದ ಕ್ರಮವನ್ನ ಅರಿತು ಅತ್ಯಂತ ಭಯಭಕ್ತಿಯಿಂದ ಕೈಮುಗಿದು ತಲೆಬಾಗಿ ನಿಲ್ಲುತ್ತಾರೆ ಕಾರಣ ಎದುರಿಗೆ ನಿಂತ ಶ್ವೇತ ಹಿಡಿದಿದ್ದ ಬಿಲ್ಲಿನಲ್ಲಿ ಮದನಾರಿ ಅಂದರೆ ಸಾಕ್ಷಾತ್ ಶಿವ ಸ್ವರೂಪಿ ಭಗವಂತನನ್ನ ಕಾಣುತ್ತಾರೆ ಅವರ ಮನಸ್ಸು ಆಕರ್ಷಕವಾಗುತ್ತದೆ ಭೀಷ್ಮ ಅತಿಶಯ ಭಕ್ತಿಯಲ್ಲಿ ಕೈ ನಿಲ್ಲುತ್ತಾನೆ ಇದನ್ನ ಗ್ರಹಿಸಿದಂತ ಶ್ವೇತ ಈ ರೀತಿಯಾಗಿ ಕೇಳ್ತಾನಂತೆ ಈಗ ನಿಮ್ಮ ದೊಡ್ಡ ದೊಡ್ಡ ಮಾತಿನ ವೀರತನ ಇದು ಎಂತಹದು ಈ ಸ್ಥಿತಿಗೆ ಬಂದಿತೇ ನಿಮ್ಮ ಶೌರ್ಯ ಪರಾಕ್ರಮ ಈ ಲೋಕ ಲೋಕವಿಖ್ಯಾತರಾಗಿದ್ದೀರಲ್ಲ ನೀವು ಇಂತಹ ಕಾರ್ಯ ಮಾಡಬಹುದೇ ಆಯುಧ ಹಿಡಿಯುವ ಸಮಯದಲ್ಲಿ ಕಾಲನ್ನು ಹಿಡಿಯುವುದು ನಿಮ್ಮ ಯೋಗ್ಯತೆಗೆ ತಕ್ಕುದೇ ಎಂಬುದಾಗಿ ಹಂಗಿಸಿ ಮಾತನಾಡ್ತಾನೆ ಅಷ್ಟೇ ಅಲ್ಲ ಈ ಪದ್ಯದಲ್ಲಿ ತಿಳಿಸಿದಂತೆ ರಣರಂಗದಲ್ಲಿ ನನ್ನ ಹೋರಾಟಕ್ಕೆ ಪ್ರಸಿದ್ಧನಾದ ಮಹಾಗವಿಷ್ಠನಾದಂತಹ ಸಿಂಧು ಪುತ್ರ ಭೀಷ್ಮ ಅವನೊಬ್ಬನೇ ನನಗೆ ಸಮಾನ ವೀರ ಎಂದು ತಿಳಿದೆ ಹೀಗೆ ನಿಶ್ಚಯ ಮಾಡಿ ನಿಮ್ಮೊಡನೆ ನಾನು ಹೋರಾಡಲು ಪ್ರತಿಜ್ಞೆ ಮಾಡಿದೆ ಯುದ್ಧದ ಆಸಕ್ತಿಯನ್ನೇ ನೀವೀಗ ಕೆಡಿಸಿಬಿಟ್ಟಿರಲ್ಲ ನಿಮ್ಮ ಪರಾಕ್ರಮವನ್ನು ಹಿಂದೆ ನೋಕಿ ನೀವು ಧೈರ್ಯಗೆಟ್ಟಿರಿ ಯುದ್ಧಕ್ಕೆ ಬಂದವರನ್ನು ಯಾರಾದರೇನೋ ಹೇಗೆ ನಂಬುವುದು ಎಂದು ಭೀಷ್ಮಾಚಾರ್ಯರನ್ನ ಅವಹೇಳನದ ರೂಪದಲ್ಲಿ ಚುಚ್ಚಿ ಮಾತನಾಡುತ್ತಿದ್ದಾನೆ ಶ್ವೇತ ಶ್ವೇತನ ಪರಾಕ್ರಮದ ಮಾತುಗಳಿಗೇನು ಕಮ್ಮಿ ಇಲ್ಲ ಆದರೆ ಭೀಷ್ಮಾಚಾರ್ಯರು ಕೈ ಮುಗಿದು ನಿಂತದ್ದು ಶಿವಧನಸ್ಸಿನ ಶ್ರೇಷ್ಠತೆಗಲ್ಲವೆ ಅದಕ್ಕೆ ಉತ್ತರವನ್ನ ನಾಳೆ ನೀಡ್ತಾ ಇದ್ದಾರೆ ನಾಳೆಯ ಗಮಕವಾಚನ ವಾಚನ ವ್ಯಾಖ್ಯಾನದಲ್ಲಿ ಭೀಷ್ಮರು ಆಡಿದ ಮಾತುಗಳ್ಯಾವುದು ಮತ್ತು ಹೇಗೆ ಶ್ವೇತನ ಸಂಹಾರದೊಂದಿಗೆ ಮೊದಲನೆಯ ದಿನದ ಕುರುಕ್ಷೇತ್ರದ ಯುದ್ಧವನ್ನ ಅವರು ಸಂಪನ್ನಗೊಳಿಸಿದ ಬಗೆಯನ್ನ ನಾವು ಗಮನಿಸಬಹುದಾಗಿದೆ ನಾಳೆಯ ದಿವಸ ಮತ್ತಷ್ಟು ರೋಚಕ ವಿಷಯದೊಂದಿಗೆ ಭೀಷ್ಮಾಚಾರ್ಯರ ಮೌಲ್ಯಯುತ ನುಡಿಗಳನ್ನ ಹಾಗೂ ರಣಾಂಗಣದ ಪರಾಕ್ರಮಗಳನ್ನು ನಾವೆಲ್ಲರೂ ಕೂಡ ಗಮನಿಸೋಣ ನಾಳೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ ಗಮಕ ಬಂಧುಗಳಿಗೆ ನಮಸ್ಕಾರ ಆದಿಕವಿ ಪಂಪ ವಿರಚಿತ ವಿಕ್ರಮಾರ್ಜುನ ವಿಜಯದ ಹತ್ತನೇ ಆಶ್ವಾಸದ ಒಂಬತ್ತನೆಯ ಕಂತಿಗೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತ ಈಗಾಗಲೇ ಪೂರ್ವದ ಸನ್ನಿವೇಶವನ್ನ ಗಮನಿಸುವುದಾದರೆ ಶ್ವೇತ ಮತ್ತು ಭೀಷ್ಮರ ಸಂವಾದ ನಡೆದಿದೆ ಶ್ವೇತ ಭೀಷ್ಮಾಚಾರ್ಯರ ಪರಾಕ್ರಮವನ್ನು ತಿಳಿದಿದ್ದರೂ ಅವರು ಭಯಭಕ್ತಿಯಿಂದ ನಮಿಸಿದ ಒಂದು ಪರಿಯನ್ನು ಕಂಡು ಅವಹೇಳನ ಮಾಡಲಿಕ್ಕೆ ಮುಂದಾದಾಗ ಅದನ್ನು ಅತ್ಯಂತ ಶಾಂತ ಚಿತ್ತದಿಂದ ಕೇಳಿಸಿಕೊಂಡ ಭೀಷ್ಮಾಚಾರ್ಯರು ಪ್ರತಿಕ್ರಿಯೆಯನ್ನು ನೀಡುತ್ತಿದ್ದಾರೆ ಭೀಷ್ಮಾಚಾರ್ಯರು ಕೇವಲ ಬಾಗುವಿಕೆಯಿಂದಷ್ಟೇ ತಲೆ ತಗ್ಗಿಸಿಲ್ಲ ಮಾಗಿದವರು ಹಾಗಾಗಿ ಅವರು ಬಾಗಿರುವುದಷ್ಟೇ ಅಲ್ಲ ಮಾಗಿರುವ ಬಗೆಯನ್ನ ಅರ್ಥ ಮಾಡಿಕೊಳ್ಳಬೇಕಾಗಿದೆ ಉತ್ತರವನ್ನ ಈ ರೀತಿಯಾಗಿ ಶ್ವೇತನೆಗೆ ನೀಡುತ್ತಾ ಇದ್ದಾರೆ ಅರ್ಥಪೂರ್ಣವಾದ ಮತ್ತು ತಮ್ಮ ಅನುಭವದ ಮೂಸೆಯಿಂದ ಬಂದ ಮಾತುಗಳನ್ನ ಅವರು ತಿಳಿಸ್ತಾ ಇದ್ದಾರೆ ಅವರಲ್ಲಿದ್ದಂತಹ ಒಂದು ದೈವದ ಅಂತಃಪ್ರಜ್ಞೆ ಇಂತ ಶ್ರೇಷ್ಠ ಮಟ್ಟದ್ದು ಅನ್ನುವುದನ್ನ ಪ್ರಸ್ತುತ ಈ ಪದ್ಯವೇ ಸಾರಿ ಸಾರಿ ಹೇಳ್ತಾ ಇದೆ ಹಾಗಾದರೆ ಪದ್ಯದ ಮೂಲಕವೇ ಅವಲೋಕನ ಮಾಡೋಣ ಭೀಷ್ಮಾಚಾರ್ಯರು ನೀಡಿದ ಪ್ರತ್ಯುತ್ತರ ಶ್ವೇತನೆಗೆ ಈ ರೀತಿಯಾಗಿ ನಿನಗೆ ನಿಂದೊಡಂ ಎಂದು ದೊಪ್ಪಿದ ಪುದು ಅಂತೆಕೆಯಿಂದ ನಿಂದೀಶರಾಸೂಲಕಪಾಲಿ ದಯೆಯ ಬಂದಿದ್ದನೂ ಉಂತೆ ಆರು ನ ಮಾತುಗಳಿಂದ ನೊಂದ ಗಾಂಗೆಯರ ಉತ್ತರ ಈ ರೀತಿಯಾಗಿದೆ ಅಯ್ಯ ವೀರ ನೀನು ಏನು ನುಡಿದರು ಅದು ನಿನಗೆ ಒಪ್ಪುವ ಮಾತೆ ನನ್ನನ್ನು ಹಾಗೆ ಏಕೆ ಕೇಳಿದೆ ನೀನು ಇಗೋ, ನಿನ್ನ ಬಿಲ್ಲಿನಲ್ಲಿ ಪರಾಕ್ರಮವಿದೆ ಎಂಬುದನ್ನು ನಾನು ಅರಿತಿದ್ದೇನೆ ಆದರೆ ಇದು ಸಾಮಾನ್ಯವಾದ ಬಿಲ್ಲೆ ಶೂಲ ಕಪಾಲಪಾಣಿಯಾದ ಶಿವನ ಆಕಾರವೇ ಇಲ್ಲಿದೆ ಎಂದ ಮೇಲೆ ನಾ ಬೇರೆ ಮಾತಾಡುವುದುಂಟೆ ಶೂಲ ಕಪಾಲಪಾಣಿ ದಯೆಯಂ ಬಂದಿರ್ದುನ್ ಅನ್ನುವಂಥ ಕವಿ ಮೇಡುವ ಮಾತುಗಳನ್ನು ಗಮನಿಸಿಕೊಳ್ಳಬೇಕು ನಿನ್ನ ಬಿಲ್ಲಿನಲ್ಲಿ ಶೂಲ ಕಪಾಲಪಾಣಿಯಾದ ಶಿವನ ಆಕಾರವಿದೆ ನನಗೆ ದಯೆತೋರಿ ಕಾಣಿಸಿಕೊಂಡಿದ್ದಾನೆ ಆ ಭಗವಂತ ಇಲ್ಲದಿದ್ದರೆ ನೀನು ಇಷ್ಟು ಮಾತಾಡುವವರೆಗೆ ನಾನು ಬಿಡುತ್ತಿದ್ದೇನೆ ನಾನು ಕಂಡದ್ದು ತ್ರೈಲೋಕ್ಯನಾಥನಯ್ಯ ಆ ಜಗದೊಡೆಯನಾದದೆ ಜಗದೀಶ್ವರನನ್ನ ಆತನಿಗೆ ತಲೆಬಾಗಿ ನಮಸ್ಕರಿಸಿದೆ ಇಗೋ ನೀನು ವೀರನೆ ಆಗಿದ್ದರೆ ಶಿವಸ್ವರೂಪವನ್ನು ನನಗೆ ಈ ರೀತಿಯಾಗಿ ಒಡ್ಡಿ ನಿಲ್ಲುತ್ತಿರಲಿಲ್ಲ ಎಂದು ನೇರವಾಗಿ ಭೀಷ್ಮಾಚಾರ್ಯರು ಶ್ವೇತನಿಗೆ ತಾವು ನಮಸ್ಕರಿಸಿದ್ದು ಶಿವನಿಗೆ ಹೊರತು ನಿನಗಲ್ಲ ಆ ಮೂಲಕ ನೀನಿದನ್ನು ಅರಿಯುವಂತವನಾಗು ಎಂದು ಎಚ್ಚರಿಸಿದ್ದಾರೆ ಹಾಗೆ ಮುಂದುವರೆದು ಭೀಷ್ಮಾಚಾರ್ಯರು ಈ ರೀತಿಯಾಗಿ ಹೇಳುತ್ತಿದ್ದಾರೆ ಮಹಾಪರಕ್ರಮಿಯಾದ ಶ್ವೇತನಿಗೆ ಭೀಷ್ಮಾಚಾರ್ಯರು ಮುಂದುವರೆದು ಈ ರೀತಿಯಾಗಿ ಹೇಳುತ್ತಿದ್ದಾರೆ ಇರಿಯುವುದೇ ನಿನ್ನ ಮನೋ ಎಲವೋ ಎಲ್ಲವೋ ವೀರ ಹಾಗಾದರೆ ಇಗೋ ಶಿವನ ಮೊರೆ ಏಕೆ ನೀನು ದೇವನನ್ನು ಮುಂದೆ ಒಡ್ಡಿ ಮರೆಯಲ್ಲಿ ನಿಲ್ಲಬೇಡ ತೊಲಗು ನಂತರ ನನ್ನ ನಿನ್ನ ಶೌರ್ಯ ಪರಾಕ್ರಮಗಳ ಅರಿವಾಗುತ್ತದೆ ಯಾರು ಪರಾಕ್ರಮಿಗಳೆಂಬುದು ಸ್ಪಷ್ಟವಾಗುತ್ತದೆ ಎಂದು ಗಾಂಗೆಯನು ಶ್ವೇತನಿಗೆ ನುಡಿತಾ ಇದ್ದಾನೆ ಗಾಂಗೆಯನ ದಿಟ್ಟತನದ ಈ ಮಾತುಗಳು ಶ್ವೇತನಿಗೆ ಆಕ್ರೋಶವನ್ನು ಉಂಟು ಇರುತ್ತದೆಯೇ ಸಾಧ್ಯವೇ ಇಲ್ಲ ಅದನ್ನ ಕವಿ ಎಷ್ಟು ಸರಳ ಸುಂದರವಾಗಿ ಇಲ್ಲಿ ಕಾಣಿಸಿದ್ದಾನೆ ಎಂದರೆ ಪಂಪನ ಭಾಷೆಯಲ್ಲೇ ಕೇಳುವುದಾದರೆ ದೇವೇಶನನ್ ಏಂ ಸೆರೆಡಿದೆ ಸೊಲಗು ದೇವನ ಮರೆಯಂ ಬಳಿಕ ಅರಿಯಲ್ ಅಕ್ಕುಂ ಎನಗಂ ನಿನಗಂ ಎನಗಂ ನಿನಗಂ ನೋಡೋಣ ಅದೇನಾಗುತ್ತದೆಯೋ ನಾನೋ ನೀನೋ ಅನ್ನುವಂಥದ್ದನ್ನ ರಣರಂಗ ತೀರ್ಮಾನ ಮಾಡುತ್ತದೆ ಮೊದಲು ನಿನ್ನ ಪರಾಕ್ರಮವನ್ನ ಸರಿಯಾಗಿ ಒಡ್ಡು ಎಂಬುದಾಗಿ ಭೀಷ್ಮಾಚಾರ್ಯರು ಶ್ವೇತನಿಗೆ ಹೇಳ್ತಾ ಇದ್ದಾರೆ ಆಗ ಶ್ವೇತ ಅದಕ್ಕೆ ಪ್ರತಿಯಾಗಿ ವರ್ತಿಸಲೇಬೇಕಲ್ಲವೇ ಏನು ಮಾಡ್ತಾ ಇದ್ದಾನೆ ಕೇಳೋಣ ಅದಂತೀರೈ ರಕ್ತದಿಂದೆಚ್ಚು ಖಂಡಿಸಿ ತಿರುಕ್ಕಿ ಬಂದಿದರೆ ಸಪ್ತರೊಳಾಧಿತ್ಯನ್ ಅಸುರರನ್ ಅದಿಂದು ವಿಕ್ಮಾರ್ಜುನ ಅರಾತಿ ರಿಪುರಂಗ ಕಂಠೀರವನ ಪಡೆಮೈನ್ ಭೈರವನ ಯುದ್ಧವೆಂದರೆ ಕೇವಲ ಆಯುಧಗಳ ಹೋರಾಟವಲ್ಲ ಅದೊಂದು ಅದ್ವಿತೀಯವಾದ ಚಾಣಾಕ್ಷತನದ ತಂತ್ರಗಾರಿಕೆ ಇವೆಲ್ಲದರಲ್ಲೂ ನಿಸ್ಸೀಮರಾದ ಭೀಷ್ಮಾಚಾರ್ಯರು ನೇರವಾಗಿ ತಮ್ಮ ವಿರೋಧವನ್ನ ಈ ಮಾತುಗಳಲ್ಲಿ ಅಭಿವ್ಯಕ್ತಪಡಿಸಿದಾಗ ಶ್ವೇತ ತನ್ನ ಆ ವಿಶೇಷವಾದ ಶಿವನಿಂದ ಅನುಗ್ರಹಿಸಲ್ಪಟ್ಟಂತಹ ಧನಸ್ಸನ್ನ ಬಿಸಾಡಲಿಕ್ಕೆ ಮುಂದಾಗ್ತಾನೆ ಅಲ್ಲಿ ಶ್ವೇತ ಒಂದು ಮಾತನ್ನ ಹೇಳ್ತಾನೆ ಕಾಗೆಯಂತೆ ಹೀಗೆ ಬಿಲ್ಲಿಗೆ ನೀವು ಅತಿಶಯವಾಗಿ ಹೆದರುತ್ತಿದ್ದೀರಲ್ಲ ಹೆದರಬೇಡಿರಿ ಇಗೋ ಈ ಬಿಲ್ಲಿಗಾಗಿ ತಾನೆ ನೀವು ಇಷ್ಟೊಂದು ಹೆದರುವುದು ತ್ರಿನೇತ್ರನ ಜೊತೆಗೂಡಿ ನಾನು ಕಾದಾಡುತ್ತೇನೆಯೇ ಇಲ್ಲ ಅವನನ್ನು ಬಿಡು ಈ ಧನಸ್ಸು ಹರನಿಂದ ಬಂದದ್ದು ಎಂಬ ಕಾರಣಕ್ಕಾಗಿ ನನ್ನ ಜೊತೆಯಲ್ಲೇ ನಾನು ಜೋಪಾನವಾಗಿ ಯಾವಾಗಲೂ ಇಟ್ಟುಕೊಳ್ಳುತ್ತಿದ್ದೆ ಆದರೆ ಈಗ ಇದನ್ನ ಬಿಸಾಡಿದ್ದೇನೆ ಎಂದು ಹೇಳುತ್ತ ತಟ್ಟನೆ ಈಡಾಡುತ್ತಾನೆ ಅಂದರೆ ಕಿತ್ತು ಒಗೆಯುತ್ತಾನೆ ಆ ವಿಶೇಷವಾದ ಶಿವನಿಂದ ಅನುಗ್ರಹಿತವಾದಂತಹ ಬಿಲ್ಲನ್ನು ಸೂರ್ಯನ ಕಾಂತಿ ನುಸುರಿ ಹೋಗುವಂತಹ ಪ್ರಕಾಶಮಾನವಾದ ಒಂದು ಶಕ್ತಿ ಆಯುಧವನ್ನು ತೆಗೆದುಕೊಂಡು ಅಬ್ಬರಿಸುತ್ತ ಭೀಷ್ಮನನ್ನು ಹೊಡೆಯಲು ಮುಂದಾಗುತ್ತಾನೆ ಹಿರಿಯ ನಾಯಕ ಭೀಷ್ಮಾಚಾರ್ಯರು ಅದನ್ನು ಗಮನಿಸಿ ತಕ್ಷಣವೇ ಹತ್ತು ಬಾಣಗಳಿಂದ ಹೊಡೆದು ಕತ್ತರಿಸಿ ಶ್ವೇತನ ತಲೆಯನ್ನ ಕಿತ್ತು ಬಿಸಾಡುವಂತೆ ತಮ್ಮ ಬಾಣ ಪ್ರಯೋಗಿಸಿ ಶ್ವೇತನ ಸಾವಿಗೆ ಕಾರಣವಾಗುತ್ತಾರೆ ಹೀಗೆ ಮಹಾಪರಾಕ್ರಮಿಯಾದ ಶ್ವೇತ ಮರಣ ಹೊಂದುತ್ತಾನೆ ವೀರ ಪಡೆದ ಶ್ವೇತನ ಅನುಪಮ ಶೌರ್ಯವನ್ನು ಈ ಧರೆಯಿಂದ ಪಾತಾಳದವರೆಗೂ ತಿಳಿಸಬಯಸುವಂತೆ ದಿನಪತಿಯಾದಂತಹ ಸೂರ್ಯ ಪಶ್ಚಿಮ ಸಮುದ್ರಕ್ಕೆ ಇಳಿದಿದ್ದಾನಂತೆ ಅದನ್ನ ಕವಿ ಸಾಂದರ್ಭಿಕವಾಗಿ ಮತ್ತು ಸಹಜವಾದಂತಹ ಒಂದು ಅಲಂಕಾರ ಇಲ್ಲಿ ತಿಳಿಸಿಕೊಡ್ತಾನೆ ನಾವಿಲ್ಲಿ ಗಮನಿಸಿಕೊಳ್ಬೇಕು ಹೀಗೆಲ್ಲ ಶ್ವೇತ ಮತ್ತು ಭೀಷ್ಮರ ಹೋರಾಟ ಅಪ್ರತಿಮವಾಗಿ ಮತ್ತು ಚಾಣಾಕ್ಷತನದಿಂದ ನೆರವೇರಿತು ಎಂಬುದನ್ನು ಇದನ್ನ ಬಹಳ ಸೊಗಸಾಗಿ ಕವಿ ಮತ್ತೇಬ ವಿಕ್ರೀಡಿತ ವೃತ್ತದಲ್ಲಿ ನಮಗೆ ತಿಳಿಸಿಕೊಟ್ಟಿದ್ದಾನೆ ಹಾಗೆ ಮುಂದುವರೆದು ಗಮನಿಸುವುದಾದರೆ ಈಗಾಗಲೇ ಸಮಯ ಮುಗಿದಿದೆ ಕತ್ತಲಾಗುತ್ತಿದೆ ಹಾಗಾಗಿ ಯುದ್ದವನ್ನು ನಿಲ್ಲಿಸಬೇಕಲ್ಲವೇ ಯುದ್ದವೆಂದರೆ ಆಗಲೇ ಹೇಳಿದಂತೆ ಕೇವಲ ಆಯುಧಗಳ ಹೋರಾಟವಲ್ಲ ಅದರ ಜೊತೆ ಜೊತೆಯಲ್ಲಿ ಅನೇಕ ಚಾಣಾಕ್ಷತನದ ನಡೆ ಮತ್ತು ಸಾಂದರ್ಭಿಕವಾದಂತಹ ಬುದ್ಧಿ ಎಲ್ಲಕ್ಕಿಂತ ಹೆಚ್ಚಾಗಿ ನಿಯಮಗಳಿಗೆ ಒಳಪಟ್ಟು ನಡೆಸುವಂತಹ ಒಂದು ಹೋರಾಟ ಇವೆಲ್ಲದರ ಹಿನ್ನೆಲೆಯಲ್ಲಿ ಯುದ್ದವನ್ನ ನಾವು ಅತ್ಯಂತ ಅರ್ಥಪೂರ್ಣವಾಗಿ ಮತ್ತು ಔಚಿತ್ಯಪೂರ್ಣವಾಗಿ ಪರಸ್ಪರ ಮುಖಾಮುಖಿಯಾಗಿ ಹೋರಾಡುವುದು ಕ್ರಮವಾಗಿರುವುದರಿಂದ ಎರಡೂ ಕಡೆಗಳಲ್ಲೂ ಕೂಡ ಎರಡೂ ಕಡೆಯ ಸೇನಾಧೀಶರು ದಿನದ ಯುದ್ಧ ಮುಗಿದ ಸೂಚಕವಾಗಿ ವಾದ್ಯಗಳನ್ನು ಮೊಳಗಿಸುತ್ತಾರೆ ಎಲ್ಲರೂ ತಮ್ಮ ತಮ್ಮ ಬೀಡುಗಳಿಗೆ ತೆರಳಿದ್ದಾರಂತೆ ಇತ್ತ ಮತ್ತೊಂದೆಡೆಯಲ್ಲಿ ಸಂಸಪ್ತಕ ಸೈನ್ಯವನ್ನು ಒಂದೇ ರಥದಲ್ಲಿ ಕುಳಿತು ಸೂರ್ಯ ರಕ್ಕಸ ಪಡೆಯನ್ನು ಅಡಗಿಸುವಂತೆ ಅರ್ಜುನ ತನ್ನ ಶತ್ರುಗಳ ಪ್ರಲಯಾಗ್ನಿ ಅಥಿರತರ ಸಂಹಾರಕ ರಿಪು ಕುರಂಗ ಕಂಠೀರವ ಸಾಹಸಾಭರಣ ಅಮ್ಮನ ಗಂಧವಾರಣ ಪಡೆಮಚ್ಚೆಗಂಡ ಎಂತಹ ಒಂದು ಪದಗಳನ್ನ ಹೇಳ್ತಾರೆ ನೋಡಿ ಪಡೆಮಚ್ಚೆಗಂಡ ಪರ ಸೈನ್ಯ ಭೈರವ ಇತ್ಯಾದಿ ಬಿರುದುಗಳು ಸಾರ್ಥಕವಾಗುವಂತೆ ಸಂಸಪ್ತಕ ಸೈನ್ಯವನ್ನು ಅರ್ಜುನ ಗೆದ್ದಿದ್ದಾನೆ ಹೀಗೆ ಒಂದು ಅದ್ಭುತವಾದಂತಹ ಯುದ್ಧವೇ ಮೊದಲನೆಯ ದಿವಸ ನಡೆದು ಹೋಗಿದೆ ಮೊದಲನೆಯ ದಿನದ ಯುದ್ದದ ಎಲ್ಲ ವಿಚಾರಗಳನ್ನು ಅತ್ಯಂತ ಸೂಕ್ಷ್ಮವಾಗಿ ಮನೋಜ್ಞವಾಗಿ ನಮಗೆ ಇಲ್ಲಿ ಕಟ್ಟಿಕೊಡುವ ಪ್ರಯತ್ನವನ್ನು ಪಂಪ ಯಶಸ್ವಿಯಾಗಿಯೇ ನೆರವೇರಿಸಿದ್ದಾನೆ ಆ ಮೂಲಕ ಹತ್ತನೆಯ ಆಶ್ವಾಸ ಇಲ್ಲಿಗೆ ಸುಸಂಪನ್ನಗೊಳ್ತಾ ಇದಕ್ಕೆ ಸಂಬಂಧಿಸಿದಂತೆ ಕೊನೆಯ ಒಂದು ಚಂಪಕಮಾಲಾ ವೃತ್ತದ ಪದ್ಯದೊಂದಿಗೆ ಹತ್ತನೆಯ ಆಶ್ವಾಸವನ್ನು ಸುಸಂಪನ್ನಗೊಳಿಸುತ್ತಾ ನಮ್ಮ ಈ ಸರಣಿ ಕಾರ್ಯಕ್ರಮವನ್ನು ಕೂಡ ಮುಕ್ತಾಯಗೊಳಿಸುತ್ತಿದ್ದೇವೆ ಈಗ ಕೊನೆಯದಾಗಿ ಕೇಳೋಣ ಚಂಪಕಮಾಲಾ ವೃತ್ತದ ಈ ಪದ್ಯವನ್ನು ಒಂದೊಂದು ಘಟ್ಟವು ಅತ್ಯಂತ ಆಸ್ವಾದಪೂರ್ಣವೂ ಮತ್ತು ಮಹತ್ವವೂ ಹೌದು ಹಾಗಾಗಿ ಈ ಒಂದನೆಯ ದಿನದ ಹೋರಾಟದಲ್ಲಿ ಗೆದ್ದಂತಹ ವೀರ ಅತ್ಯಂತ ಸಂತಸದಿಂದ ಸೇರಿ ಪ್ರೀತಿಯಿಂದ ಹರಸುತ್ತಿದ್ದಾರಂತೆ ಒಂದೆಡೆಯಲ್ಲಿ ಮಂತ್ರಾಕ್ಷತೆಯನ್ನು ಚೆಲ್ಲುತ್ತಿದ್ದಾರೆ ಆನಂದದಿಂದ ಸಂಭ್ರಮಿಸುತ್ತಿದ್ದಾರೆ ಶ್ರೀಕೃಷ್ಣನ ಪಾಂಚಜನ್ಯ ವಿಜೃಂಭಿಸಿದೆ ವಿಜಯೋತ್ಸವವನ್ನು ಸಾರುವಂತೆ ಧ್ವನಿ ಪ್ರಸಾರ ಮಾಡುತ್ತಿದೆ ಏಕೆಂದರೆ ಎರಡು ಕಡೆಯೂ ಸಾಕಷ್ಟು ಸಾವು ನೋವುಗಳಾಗಿದ್ದರೂ ಬಹಳ ವೀರಾವೇಶದಿಂದ ಪರಾಕ್ರಮದಿಂದ ಪಡೆಗಳು ಹೋರಾಡಿವೆ ಎಲ್ಲಕ್ಕಿಂತ ಹೆಚ್ಚಾಗಿ ಭೀಷ್ಮಾಚಾರ್ಯರ ಪ್ರಭಾವ ಇಡೀ ಕುರುಕ್ಷೇತ್ರದಲ್ಲೇ ನೆಲೆ ನಿಂತಿದೆ ಮತ್ತು ಎಲ್ಲರ ಮಾತುಗಳಲ್ಲಿ ಧ್ವನಿಸುವಂತಾಗಿದೆ ಇಹ ಸಂದರ್ಭದಲ್ಲಿ ಉದಾರ ಸ್ವಭಾವದ ಭೂಮಂಡಲ ಪೂಜಿತ ಗುಣಾರ್ಣವನು ಅರಮನೆಗೆ ಪ್ರವೇಶ ಮಾಡ್ತಾ ಇದ್ದಾನಂತೆ ಅದನ್ನ ಕವಿ ಬಹಳ ಸೊಗಸಾಗಿ ಕೊನೆಯ ಸಾಲಿನಲ್ಲಿ ತಿಳಿಸ್ತಾನೆ ಪೊಕ್ಕನ್ ಆತ್ಮ ಮಂದಿರಮನ್ ಉದಾತ್ತ ಪೂಜ್ಯ ಗುಣನ್ ಗುಣಾರ್ಣಮನ್ ಅನ್ನುವಂಥ ಮಾತು ಅಂದರೆ ಇಲ್ಲಿ ನಾವು ಗಮನಿಸಿಕೊಳ್ಬೇಕು ಚಾಲುಕ್ಯ ದೊರೆ ಇಮ್ಮಡಿ ಅರಿಕೇಸರಿಯನ್ನು ಪಂಪ ಅರ್ಜುನನಿಗೆ ಸಮೀಕರಿಸಿರುವುದರಿಂದ ಸಹಜವಾಗಿಯೇ ಈ ಮಾತು ಅಂದರೆ ಗುಣಾರ್ಣವನ್ ಅನ್ನುವಂತಹ ಮಾತು ಅದು ಅರ್ಜುನನಿಗೂ ತಿಳಿಯಪಡಿಸ್ತಾ ಇದೆ ಇಮ್ಮಡಿ ಅರಿಕೇಸರಿಗೂ ಕೂಡ ಅದು ಸೂಚಿಸ್ತಾ ಒಟ್ಟಾರೆ ಉದಾರ ಸ್ವಭಾವದವನು ಭೂಮಂಡಲದಲ್ಲಿ ಪೂಜಿತನಾಗಿರುವಂತವನು ಗುಣಾರ್ಣವನು ಅರಮನೆಯ ಕಡೆಗೆ ಅಂದ್ರೆ ತನ್ನ ಬೀಡಿನ ಕಡೆಗೆ ಪ್ರವೇಶವನ್ನ ಮಾಡಿದ್ದಾನೆ ಹೀಗೆ ಶ್ವೇತನ ವಧೆಯಿಂದ ಮೊದಲ ದಿನದ ಯುದ್ದ ಸಮಾಪ್ತವಾಗಿದೆ ಅಲ್ಲಿಗೆ ಹತ್ತನೆಯ ಆಶ್ವಾಸವು ಕೂಡ ಸುಸಂಪನ್ನವಾಗಿದೆ ನನ್ನ ವ್ಯಾಖ್ಯಾನ ಸರಣಿಯನ್ನ ನನ್ನ ಅರಿವಿಗೆ ಅನುಗುಣವಾಗಿ ಮತ್ತು ನಾನು ಗ್ರಹಿಸಿದ ಅನೇಕ ಪೂರಕ ಪಠ್ಯಗಳ ಆಧಾರದ ಹಿನ್ನೆಲೆಯಲ್ಲಿ ವಿಶ್ಲೇಷಣೆಯನ್ನ ಮತ್ತು ಪ್ರಸ್ತುತ ದಿನಗಳಿಗೆ ಅದನ್ನು ಅನ್ವಯಿಸಿ ನಾನು ನನ್ನ ವ್ಯಾಖ್ಯಾನವನ್ನು ಉಣಬಡಿಸಿದ್ದೇನೆ ನಿಮ್ಮೆಲ್ಲರ ಒಂದು ಸಹಕಾರ ಮತ್ತು ಹರೈಕೆ ಸದಾ ಇರಲಿ ಎಂಬುದಾಗಿ ಪ್ರಾರ್ಥಿಸುತ್ತ ವಿಶೇಷವಾಗಿ ಗಂಗಮ್ಮನವರಿಗೆ ಮತ್ತು ಗುರು ರಾಮಚಂದ್ರ ಸರ್ ಅವರಿಗೆ ಏಕೆಂದರೆ ಅವರು ಕೆಲವು ಪುಸ್ತಕಗಳ ಸಹಕಾರವನ್ನ ನನಗೆ ಒದಗಿಸಿಕೊಟ್ರು ಹಾಗಾಗಿ ಗುರು ರಾಮಚಂದ್ರ ಗುರುಗಳಿಗೆ ಮತ್ತು ಪಂಪನ ಈ ಗದ್ಯಾನುವಾದವನ್ನ ಮಾಡಿರುವಂತಹ ನನ್ನ ಆತ್ಮೀಯ ಬಂಧುಗಳು ಪೂಜ್ಯರು ಆದಂತಹ ಎಚ್ ವಿ ಶ್ರೀನಿವಾಸ ಶರ್ಮಾ ಅವರಿಗೂ ಕೂಡ ಅವರೀಗ ಭೌತಿಕವಾಗಿ ನಮ್ಮಲ್ಲಿ ಇಲ್ಲದೇ ಇದ್ರೂ ಕೂಡ ಅವರ ಆ ಪುಸ್ತಕ ಸಾಕಷ್ಟು ಮಾಹಿತಿಯನ್ನ ನನಗೆ ನೀಡಿದೆ ಹಾಗಾಗಿ ಅವರಿಗೂ ಕೂಡ ನನ್ನ ಅನಂತ ನಮನಗಳನ್ನ ನಾನು ಅರ್ಪಿಸುತ್ತ ಕನ್ನಡ ಗಮಕ ಕಲೆಯ ಈ ಒಂದು ಅದ್ವಿತೀಯವಾದ ಕಾರ್ಯ ಏನು ಸಾಗುತ್ತಾ ಇದೆಯೋ ಇದು ಒಂದು ನಿತ್ಯ ನೂತನವಾಗಿ ಮತ್ತು ನವನವೋನ್ಮೇಷ ಶಾಲಿನಿಯಾಗಿ ಎಲ್ಲೆಡೆ ಹೊಸ ರೂಪದಲ್ಲಿ ಹೊಸ ರೀತಿಯಲ್ಲಿ ಮುಟ್ಟುವಂತಾಗಲಿ ತನ್ಮೂಲಕ ಗಮಕ ಕಲೆ ಬೆಳೆಯಲಿ ಎಂಬುದಾಗಿ ಆಶಿಸುತ್ತಾ ನನ್ನ ವ್ಯಾಖ್ಯಾನವನ್ನು ಇಲ್ಲಿಗೆ ಸಂಪೂರ್ಣವಾಗಿ ಸುಸಂಪನ್ನಗೊಳಿಸುತ್ತಿದ್ದೇನೆ ಎಲ್ಲ ಶ್ರೋತೃ ಬಂಧುಗಳಿಗೂ ಕೂಡ ನನ್ನ ಅನಂತ ಪ್ರಣಾಮಗಳನ್ನು ಅರ್ಪಿಸ್ತಾ ಇದ್ದೇನೆ ನಮಸ್ಕಾರ ಜಿನಪದಾಂಭೋಜರ ಪ್ರಸಾದೋತ್ಪನ್ನ ಪ್ರಸನ್ನ ಗಂಗೀರವಚನ ರಚನ ಚತುರ ಕವಿತುರ್ಣವ ವಿರಚಿತಮ ವಿಕ್ರರ್ಜುನ ವಿಜಯದು ದಶ್ವಾಸ